ಲಕ್ಷ್ಮೀಕರತೀಯ ಪುಜಂ ಪ್ರಣಮ ಾರಾಯಪುಖ್ಯಕಾರ ನಮಸ್ತೆ ನಾರಾಯಣ ಜಗದೆಕನಾಥೋಕನಸ್ಕೃತುಣ್ಯವರ್ಜಿತ ವಂದೇ ಭವ್ನವರ ನಾರಾಯಣ ನರ ಜೈವ ನರೋತ್ತಮೀ ಸರಸ್ವತೀ ವ್ಯಾಸರೇನ್ಮಹರಿ ತಸ್ ಹತೆ ಧರ್ಜಗಾ ಪರಮ ಪ್ರದೀಪೇ ಬ್ರಹ್ಮಶಿವೇನ ಸಹಿತ ಸಹ ಲೋಕಾಲಭ್ಯೇಯುಗಲ ಜಗದೆಕಭರ್ತೂ ರಾಮ ಭಕ್ತಿಭರಿತಶರಸ ನಮಾಮ ಸಂಪೂರ್ಣವಾಗಿ ಬ್ರಹ್ಮರುದ್ರದೇವತೆಗಳೆಲ್ಲ ಬೇರೆ ಇದಕ್ಕೆ ಪುಷ್ಪವರ್ಷಣ ಮಾಡೋರಷ್ಟೇ ಭಗವಂತ ಅಂತಹ ನೀಚನನ್ನು ಸಂಹಾರ ಮಾಡಿದ್ದಕ್ಕೆ ತಾನೆ ಹೊರಕೊಟ್ಟಿದ್ದ ಪರಮಾತ್ಮ ರಕ್ಷಣೆ ಮಾಡ್ತೇನೆ ನಾನೇ ಸಂಹಾರ ಮಾಡ್ತೇನೆ ಅಂತ ಆ ಎಲ್ಲವೂ ಸಮರ್ಥನೆ ಆಯ್ತವು ತನ್ನವರನ್ನು ತಾನು ಕೈ ಬಿಡೋಲ್ಲ ಮತ್ತು ದುಷ್ಟರನ್ನು ಕೂಡ ಆ ಕಾಲಕ್ಕೆ ಸಂಹಾರ ಮಾಡಿ ರಕ್ಷಣೆ ಮಾಡ್ತಾನೆ ಇದೆಲ್ಲ ಇಡೀ ಜಗತ್ತಿಗಾದಂತಹ ಗುಣ ಪರಮಾತ್ಮನ ಗುಣಗಳನ್ನು ನೋಡಿದಾಗ ಚಿಕಿತ್ರರಾಗಿ ಎಲ್ಲರೂ ಒಂದು ನಮಸ್ಕಾರ ಮಾಡುತ್ತಾರೆ ಆಯ್ ನಮಸ್ಕಾರ ಮಾಡಿದಾಗ ಅನೇಕ ಪದ್ಯಗಳಲ್ಲಿ ಸ್ತೋತ್ರ ಮಾಡಿದ್ದಾರೆ ಆಚಾರ್ಯರು ಉಲ್ಲೇಖ ಮಾಡಿದರು ಲದ್ಭವೋ ನೈವ ತಿರಸ್ಕೃತಿಸ್ತೆ ಪರಮಸ್ವತಂತ್ರ ಭೃತ್ಯಸ್ತವಾಹಂ ಶಿವಪೂರ್ವಕೇ ಇದು ಬ್ರಹ್ಮದೇವರು ಮಾಡಿದಂತಹ ಸ್ತೋತ್ರ ನ ಪರಮಾತ್ಮ ಎಂದಾರ ಬರ್ತಾನೆ ಇಲ್ಲ ನೈವ ತಿರಸ್ಕೃತಿಸ್ತೇ ತಿರಸ್ಕಾರಕ್ಕೆ ಯೋಗ್ಯವಾದಂಥವನ್ನ ಪರಮಾತ್ಮ ಮಾಡೋರು ಮಾಡ್ತಾರೆ ಆದರೆ ತಿರಸ್ಕೃತಿ ನಿನಗಿಲ್ಲ ತಿರಸ್ಕೃತಿ ಅಂತಂದರೆ ತಿರಿ ಹೋಗೋದು ಅಂತ ಅರ್ಥ ತಿರಸ್ಕೃತಿ ಅಂತಂದರೆ ಅದೇನೇತ ಅಂದರೆ ತೀರಿ ಹೋಗೋರು ತೀರಿ ಹೋಗೋರು ಬೇರೆಯವರು ಹೋಗ್ತಾರೆ ಪ್ರಕಟರಾಗ್ತಾರೆ ಒಮ್ಮೆ ಎಲ್ಲೋ ಹೋಗ್ಬಿಡ್ತಾರೆ ಹೋಗೋದು ಅಂತಷ್ಟೆ ಅಂದರೆ ನಾಶ ಇಲ್ಲ ಅಂತ ಅರ್ಥ ಪರಮಾತ್ಮನಿಗೆ ನಾಶ ಇಲ್ಲ ಉದ್ಭವ ಇಲ್ಲ ಖಚಿತ ಗುಣಾನಾಂ ಪರತಸ್ವತೋಪಿವ ಪರಮಾತ್ಮನ ಗುಣಗಳಿಗೂ ಉದ್ಭವ ಇಲ್ಲ ಅವನ ಗುಣಗಳಿಗೂ ಕೂಡ ತಿರಸ್ಕೃತಿ ಇಲ್ಲ ಅವು ಬಂದೂ ಹೋದುವಂತಿಲ್ಲ ಅದು ತನ್ನಿಂದಾಗ್ಲಿ ಬೇರೆಯವರಿಂದಾಗಲಿ ನಮ್ಗೂ ಒಳ್ಳೆ ಮಾತು ಹಿಗಿದ್ವಿ ಅಲ್ಲ ಎಲ್ಲಿ ತನಕ ಶರೀರದ ತನಕ ಅದನ್ನು ಕಳೆದ್ರು ಅಂದ್ರೂ ಹೋಯ್ತು ಅದು ಹೋಯ್ತು ಹೀಗಾಗಿಲ್ಲ ಪರಮಾತ್ಮನಿಗೆ ಯಾಕೆ ತನ್ನ ಸ್ವಭಾವಭೂತವಾದ ತ್ವಮೇಕ ಆದ್ಯ ನೀನೊಬ್ಬನೇ ಯಾವ ವಸ್ತು ತೊಗೊಂಡ್ರು ಅದಕ್ಕೆ ನೀನೇ ಆದ್ಯ ಅದಕ್ಕೆ ಮೊದಲು ಇರ್ತೀಯ ನೀನಾದ್ರಿಂದಾಗಿ ಆದ್ಯ ಪರಮಃ ಪರರಿಂದಲೂ ನೀಯಂತೆ ಪರಮಾತ್ಮ ಬೇರೆ ಯಾರ್ಯಾರು ಉತ್ಕೃಷ್ಟರು ಅಂತಿದ್ದಾರೋ ಅವರು ಕೂಡ ನಿನ್ನನ್ನು ತಿಳಿತಾರೆ ನಿನ್ನನ್ನು ತಿಳಿಯೋದ್ರಿಂದಲೇ ಅವರಿಗೆ ಪರತ್ವ ಹಾಗೊಂದರ್ಥ ಪರಮಃ ಅಂದರೆ ಶ್ರೇಷ್ಠ ಅಂತ ಸಾಮಾನ್ಯವಾಗಿರುತ್ತೆ ನೀನೇ ಸ್ವತಂತ್ರ ನಿನಗೆ ನೀನು ಅಧೀನನೇ ಹೊರತು ಮತ್ತೆ ಯಾರಿಗೂ ಅಧೀನ ಅಲ್ಲ ಯಾವುದರಲ್ಲೂ ಸ್ವರೂಪ ಪ್ರಮಿತಿ ಪ್ರವೃತ್ತಿ ಯಾವ್ದು ಅಂತ ನಾವೆಲ್ಲರೂ ಕೂಡ ಹಾಗಾದ್ರೆ ನೀವೆಲ್ಲ ಇದ್ದೀರಲ್ಲ ನೀವೆಲ್ಲ ಏನಂದ್ರೆ ನಾವು ಭೃತ್ಯ ನಾವು ಯಾವಾಗಲೂ ಭೃತ್ಯರೆ ಯಾರ್ಯಾರು ಶಿವಪೂರ್ವಕಷ್ಟ ಏ ಅಹಂ ತವ ಭೃತ್ಯ ನಾನು ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ನಾನು ನನ್ನಂತೆ ಯಾರ್ಯಾರಿದ್ದಾರೋ ಶಿವಪೂರ್ವಕಾ ರುದ್ರಾದಿ ಎಲ್ಲಾ ದೇವತೆಗಳ ಸೇರಿ ನಾನು ಕೂಡ ತಾರತಮ್ಯ ಇದೆ ಅಹಂ ಶಿವಪೂರ್ವಕಾಹ ಅನ್ನೋದರಿಂದಾಗಿ ನಾವೆಲ್ಲರೂ ನಿನಗೆ ಭೃತ್ಯರೂ यथार्थिशोक्नेवन से वेगा मरीचय नदीशु चाप गति चायाता शिवपूर्वकू कहते हैं हेगे बेंक अदर किो बेंकिगू अदर कि संबंध ऐनो बैंक ये होता मना अंश ಅದರದ್ದೇ ಒಂದು ಕಣ ಅನ್ನಬಹುದು ಅಷ್ಟೇ ಅದರ ಒಂದು ಭಾಗ ಅಂತ ಆದರೆ ಆ ಕಿಡಿ ಮತ್ತು ಬೆಂಕಿ ಅರಳು ಒಂದೇನೇ ಒಂದೇ ಅಲ್ಲ ಇಕ್ಕೇ ಇಲ್ಲ ಹೊರಗೆ ಬಂದು ಎಲ್ಲ ಒಂದು ಬೀಳುತ್ತದು ಆಮೇಲೆ ಆರೋಗ್ಯಕ್ಕೆ ಅಲ್ವಾ ಹೊರಗೆ ಬಂದು ಆರದೇನೂ ಕೂತಿರಬಹುದು ಅದು ಬೆಂಕಿಯದ್ದೇ ಒಂದು ಕಿಡಿ ಅಂದ್ರೇನು ಬೆಂಕಿಯದ್ದೇ ಒಂದು ಭಿನ್ನಾಂಶ ಅಂತ ಬಿಂಬ ಪ್ರತಿಬಿಂಬ ಭಾವವನ್ನು ತೋರಿಸಿಕೊಡ್ಲಿಕ್ಕೆ ಮಾತನಾಡ್ತಾರೆ ಪವನಸ ವೇಗ ಪವನ ವಾಯುದೇವರ ವೇಗ ವಾಯುದೇವರ ವಾಯುವೇ ಅಲ್ಲ ಅದರಲ್ಲಿ ನಾವು ಸುಗಂಧಾದಿಗಳನ್ನೆಲ್ಲ ನೋಡ್ತೇವಲ್ಲ ಅದು ವಾಯುದೇವರೇ ಅಲ್ಲ ಆ ಭೌತಿಕ ವಾಯುವಿನೇ ಅಲ್ಲ ವಾಯುವಿನಲ್ಲಿ ಬಂಧಂತಾ ಪಾರ್ಥಿವ ಪರಿಮಾಣುಗಳು ಅದು ಸ್ವಾಸನೆಯನ್ನು ಬೀರ್ತವೆ ಹೋ ಹಾಗೆಗಾರ ಮರೀಚಯೋರ್ಕಸ್ಯ ಸೂರ್ಯನಿಂದ ಹೊರಬರುವ ಕಿರಣಗಳಿದ್ದಂತೆ ಸೂರ್ಯನೇ ಅಲ್ಲ ಸೂರ್ಯ ಮಂಡಲವೇ ಅಲ್ಲ ಮಂಡಲ ಇರೋದೆಲ್ಲೋ ಕಿರಣ ನಮ್ಮನೆ ಬಾಗಿಲೂ ಬೀಳುತ್ತೆ ನಮ್ಮನೆ ಒಳಗೆ ಬೀಳುತ್ತೆ ಅದರಂತೆ ಕಿರಣಗಳು ಅದಕ್ಕೆ ಅಧೀನ ಅದರ ಅತ್ಯಲ್ಪ ಅಂಶ ಹೇಗೋ ಹೀಗೆಲ್ಲ ಅನೇಕ ದೃಷ್ಟಾಂತ ಕೊಟ್ಟು ನದೀಶು ಚಾಪ ನದಿಯ ನೀರಿದ್ದಂತ ನೀರು ಹೊರ ತಗೊಂಡು ಆದರೆ ನದಿಯದ್ದೇ ಒಂದು ಭಾಗ ಅಷ್ಟೆ ಹೇಗೋ ಹಾಗೆ ಭಗವಂತನಿಗೆ ನಾವೆಲ್ಲ ಭಿನ್ನಾಂಶರು ಅಂದರೆ ಒಟ್ಟಾರೆ ಹೇಳೋದೇನು ಅತ್ಯಂತ ನನಗೆ ಅಧೀನರು ಅಂತ ಅರ್ಥ ಅಲ್ಲಿಗೆ ಆ ಕ್ರಮದಲ್ಲಿದ್ದೇವೆ ಗಚ್ಚಂತಿ ಚಾಯಿಂತಿ ಚ ಸಂತತಾಶ್ಚೇ ಗತ್ತಿ ಚ ಆಯಾಂತಿ ಅಲ್ಲಿ ಬರ್ತಾ ಇರ್ತಾವೆ ಹೋಗ್ತಾ ಇರ್ತಾವೆ ಸೇರ್ತಿರ್ತಾವೆ ಹೀಗೆಲ್ಲ ಹೇಗಿದೆಯೋ ಅದರಂತೆ ತದ್ ಮದಾದ್ಯಾಹ ಶಿವಪೂರ್ವಕ ನನ್ನೇ ಮೊದಲು ಮಾಡಿಕೊಂಡು ಶಿವಪೂರ್ವಕರು ಯಾರ್ಯಾರ ಕೂಡ ಹೀಗೇ ಇರುವವರು ಯೇ ಚ ಮುಕ್ತಾಸ್ತ ಇವರು ಹೋಗೋ ತನಕ ಎಲ್ಲರೂ ಹೀಗರಿ ಹೇಳ ಎಲ್ಲ ಸರಿಯೇ ಮುತ್ತಿಗೂ ಹೋಗೋ ತನಕ ಎಲ್ಲಿ ಹೀಗಿರ್ತಾರೆ ಮುತ್ತಿಗೂ ಹೋಗೋದು ಐಕ್ಯ ಸಾಕ್ಷಾತ್ಕಾರ ಕಡೆ ಸಾಕ್ಷಾತ್ಕಾರ ಪೂರ್ಣ ಆಯಿತು ಅಂತಂದರೆ ಆವಾಗ ಬೇರೆ ಯಾರು ಇಲ್ಲೇ ಇಲ್ಲ ಅಪರ ಬ್ರಹ್ಮ ಒಬ್ಬನೇ ಅದು ಪೂರ್ಣ ಆಗಿ ಅರ್ಥ ಆಗುತ್ತೆ ಅದಕ್ಕೆ ಅದು ಒಂದು ಯುಕ್ತಾಸ್ತಥೇ ಚ ಬದ್ಧ ಸರ್ವೇ ತವೇ ಶೇಷ ವಶೇ ಸದೈವ ನೀನು ಅಧಿಕನಾಗಿಯೇ ಇರ್ತೀಯ ನಾವು ದಾಸರಾಗಿಯೇ ಇರ್ತೀವಿ ಈ ಭೇದ ಇದ್ದೇ ಇರುತ್ತೆ ಈ ತಾರತಮ್ಯ ಈಶದಾಸಭಾವ ಅನ್ನೋದು ಇದ್ದೇ ಇರುತ್ತೆ ಅಲ್ಲಿ ಮುಗ್ಧರಾಗಿರಲಿ ಬದ್ಧರಾಗಿರಲಿ ಯಾರೇ ಇರಲಿ ಎಲ್ಪ ನೀನು ಅಧಿಕಾರಿ ವಯಂ ಸದಾತ್ ತದ್ಗುಣ ಪೂಗಮುಚ್ಚೈ ಸರ್ವೇ ವದಂತೋಪಿ ನ ಪಾರಗಾಮಿನಃ ಇನ್ನೇನು ಹೇಳೋಣ ಹೆಚ್ಚು ಸ್ವಾಮಿ ನಾವೆಲ್ಲರೂ ಸೇರಿಕೊಂಡು ಹಂಚಿಕೊಂಡು ಇಮ್ಮೆ ಒಂದು ಒಂದು ಸಾವಿರ ಪದಾರ್ಥ ಇದೆ ಅಂತಂದ್ರೆ ಅದನ್ನೆಲ್ಲ ಹಂಚಿಕೊಂಡು ಒಬ್ಬೊಬ್ರು ಒಬ್ಬೊಬ್ರು ಅನ್ನೊಂದಷ್ಟು ಮುಗಿಸ್ಬಿಡ್ಬಹುದೋ ಜಗತ್ತಿನಲ್ಲಿರುವ ಎಲ್ಲ ವ್ಯಕ್ತಿಗಳು ಸೇರಿ ಹಂಚಿಕೊಂಡು ಪಾರ್ಥಿವ ಪರಮಾಣುಗಳನ್ನೆಲ್ಲ ಎಣಿಸ್ಬಿಡಬಹುದೋ ಏನು ಎಲ್ಲ ಬಹಳ ಜನ ಇದ್ದಾರೆ ಹಂಚಿಕೊಂಡ್ಬಿಟ್ರೆ ಆಗ್ಬಿಡಬಹುದೋ ಏನು नि गुणगना नावेलू हंसिकूर हेली गुण आरंत्यं अन गुणभरी अंत नहीं गुणग्स नम आ आयोग्ये आते अथ समाज आगते कलना शक याचो ना इतना वेद मंत्री ವಿಷ್ಣೋರ್ನು ಕಂ ವೀರ್ಯಾಣಿ ಪಾರ್ಥಿವ ಶ್ರುತಿಗಳು ಭಾಗವತದಲ್ಲೂ ವಿಷ್ಣುರ್ನು ವೀರ್ಯ ಗಣನಾ ತಮೋರಹತೀಹ ಇತ್ಯಾದಿ ಎಲ್ಲವೂ ಕೂಡ ಭಗವಂತನ ಗುಣಗಳನ್ನ ವರ್ಣನೆ ಮಾಡಿ ಮುಗಿಸ್ಲಿಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಭಗವಂತನ ನಿರ್ಗುಣ ನಿರಾಕಾರ ಶೂನ್ಯ ಇದ್ದಂತೆ ಇವೆಲ್ಲ ಮಾತಾಡುವ ಅಯೋಗ್ಯರು ಅಂತ ಅರ್ಥ ಅಷ್ಟೆ ಇವೆಲ್ಲ ಬ್ರಹ್ಮದೇವರೇ ನಿಂತು ಸ್ತೋತ್ರ ಮಾಡ್ತಾ ಇರುವ ಕ್ರಮ ಹೀಗಿದೆ ಇದೊಂದೇ ಕಡೆಯಲ್ಲಲ್ಲ ಭಾಗವತದಲ್ಲೆಲ್ಲ ಹೇಳಿದರೆ ವಯೋಮ್ನ ಪ್ರಯೋಮ್ನ ತಾತ ಪ್ರಭವಾಮ ಭೂಮ್ನ ಭಾಗವತದ ಮಾತುಗಳು ಕೇಳಬೇಕು ಹೇ ತಾತ ಅಂತ ತಂದೆಯನ್ನು ಸಂಬೋಧನೆ ಮಾಡಿ ನಾವು ಭೂಮನಾದನು ಪೂರ್ಣನಾದನೆ ಉಣೆಗಳನ್ನು ಪೂರ್ಣ ಹೇಳಿಕಾಗತ್ತಾ ನಾವು ಚಿಂತನೆ ತಿಳ್ಕೊಳ್ಳಿಕ್ಕಾಗುತ್ತಾ ಹೋಗಲಿ ತಿಳ್ಕೊಳ್ಬಹುದು ಮಹಾಭಾರತ ಇಡೀ ಕೂತು ಕೇಳಿ ತಿಳ್ಕೊಳ್ಬಹುದು ಇನ್ನೊಂದು ಸ್ವಲ್ಪ ಹೇಳಿ ಎಂದರೆ ಎಲ್ಲ ಅರ್ಥ ಹೋಗ್ಬಿಟ್ಟಿದೆ ಇನ್ನೇನು ಅಂತ ಅಕಸ್ಮಾತ್ ತಿಳ್ಕೊಳ್ಳಾರ ತಿಳ್ಕೊಳ್ಳೋದು ಇಲ್ಲಿ ಸಾಧ್ಯ ಇಲ್ಲ ಅಷ್ಟು ಅಪಾರ ಗುಣಭರಿತನಿದ್ದಾಗ ನೀನು ನಿನ್ನ ಸಾಮ್ಯವನ್ನು ಪಡೀಲಿಕ್ಕೆ ಅಥವಾ ನೀನೇ ಆಗಿಬಿಡ್ಲಿಕ್ಕೆ ಸಾಧ್ಯ ಇದೆಯಾ ಎರಡು ವಿರುದ್ಧ ಗುಣ ಇರುವ ವಸ್ತು ಒಂದೇ ಆಗ್ಲಿಕ್ಕೆ ಸಾಧ್ಯನಾ ಬೇರೆ ಬೇರೆ ಬಣ್ಣದ ಎರಡು ವಸ್ತು ಒಂದೇ ಬಣ್ಣ ಆಗಿ ಒಂದೇ ಆಗೋದು ಅನ್ನೋದನ್ನೇ ಒಪ್ಪೋಲ್ಲ ಇಷ್ಟು ವಿರುದ್ಧ ಗುಣಗಳಿದ್ದಾವೆ ನಮ್ಮಲ್ಲಿ ಹೇಗೆ ಒಂದಾಗಬಹುದು ಕಿವೇಶ ಇದ್ರೂ ಗುಣ ಪ್ರಭೋ ಪಕ್ಷೋಧೋಷೇಷರ ಪ್ರಪಾಲನ ಅನನ್ಯ ಸಾಧ್ಯ ತ್ವಯ ತಮೋ ನಮಸ್ತೆ ಇನ್ನೇನು ಹೇಳೋಣ ಸ್ವಾಮಿ ಈ ದೃಗ್ಗುಣ ಕಷ್ಟಿ ಇಂಥ ಅನಂತ ಗುಣಪರಿಪೂರ್ಣನಾದ ನಿನಗೆ ನೀ ಪರ್ಹು ಎಲ್ಲದಕ್ಕೂ ಸಮರ್ಥನೆ ಒಬ್ಬ ರಾಕ್ಷಸನನ್ನು ಸಂಹಾರ ಮಾಡಿದೆಯನ್ನುವುದು ನಿನಗೂ ದೊಡ್ಡದಲ್ಲದೆ ಇರಬಹುದು ಆದರೆ ಅವನಿಂದ ಉಪಚಳಕ್ಕೊಳಗಾಗಿದ್ದಂತಹ ಬೇರೆಲ್ಲರ ಸಾಧ್ಯಕರ ದೃಷ್ಟಿಯಲ್ಲಿ ಅಶೇಷ ಸ್ವರ ಪ್ರಪಾಲನ ಆ ಎಲ್ಲ ದೇವತೆಗಳ ಪಾಲನೆ ಜೊತೆಯಲ್ಲಿ ಆ ರಾಕ್ಷಸನ ಸಂಹಾರ ಹಿಂದೆ ಹೇಳಿದಂತೇನೆ ರಾಕ್ಷಸನಿಗೆ ಅವನಿಗೆ ಅವನಿಗೇನು ಯೋಗ್ಯವಾದ ಗತಿಯೇ ಕೊಡಬೇಕು ಅದಕ್ಕೆ ಬೇಕಾದಂತಹ ರೀತಿಯಲ್ಲಿ ಅವನಿಗೆ ದ್ವೇಷಾದಿಗಳನ್ನು ಬೆಳೆಸಿದ್ದು ಒಳಗಿರೋ ಸಾತ್ವಕನಿಗೆ ಎಂತೇಳಿ ಬೆಳಕೆ ಕೊಡಬೇಕು ಆ ರೀತಿಯೆಲ್ಲ ಮಾಡಿತ್ತು ಅದಕ್ಕೆ ವಿರುದ್ಧವಾಗಿ ಸಾಧನೆ ನಿಲ್ಲಿಸಿಕೊತಿದ್ದರು ದೇವತೆಗಳು ಅವರಿಗೆಲ್ಲ ಪಾಲನೆ ಮಾಡಿ ಪಾಲನೆ ಮಾಡುವುದು ಅಂತಂದ್ರೆ ಏನು ಈಗಿನ ತಿಂತಿರಲಿಲ್ಲ ಮುಂತರ ಅವರು ಬದುಕಿದ್ರು ಅದ ಪಾಲನೆ ಅನ್ನೋದ ಅವರವರ ಸಾಧನೆಯನ್ನು ಮಾಡಿಸೋದಕ್ಕೆ ಪಾಲನೆ ಅಂತ ಅವರವರಿಗೆ ಯೋಗ್ಯವಾದ ಕೆಲಸನೇ ಸುಮ್ಮನೆ ಮನೆಯಲ್ಲಿ ಕೂತಿರ್ರಿ ಮನೆಯಲ್ಲಿ ಕೂತಿರ್ರಿ ಅಂತಂದ್ರೆ ಗಲಾಟೆ ಮಾಡ್ತಾರೋ ಇರಲಿಲ್ಲ ನಮ್ಗೆ ಸರಿಯಾದ ಜೀವನ ಅಲ್ಲ ಅಂತ ಹೇಳಿ ತಮಗೇನ್ ಬೇಕೋ ಆ ರೀತಿಯಲ್ಲಿ ಮಾಡಿಕೊಂಡು ಆನಂದವಾಗಿರ್ಬೇಕು ತಮ್ಗೆ ಬೇಕೋ ಅದೆಲ್ಲ ಮಾಡಿಕೊಂಡು ಓಡಾಡಬೇಕು ಅದಕ್ಕೆ ಅವಕಾಶ ಅದನ್ನೇ ರಕ್ಷಣೆಯೇ ಪಾಲನೆ ಅಂತನು ಪಾನ್ ತುಸ್ಮಾನ್ ಅಂತ ಎಲ್ಲ ಪಾನ್ ತಂದು ಇದೇ ಅರ್ಥದಲ್ಲಿ ಈ ಆದರೂ ಎರಡನ್ನೂ ನೀ ಮಾಡಿದೆ ಬೇರೆ ಬೇರೆ ಯಾರೂ ಮಾಡಲಿಲ್ಲ ನೀ ಮಾಡಿದೆ ಇನ್ನೊಬ್ಬರಿಗೂ ಮಾಡಲಿಕ್ಕೆ ಆಗೋಲ್ಲ ಅಂಥದ್ದು ಮಾಡಿದ್ಯಂದ ಮೇಲೆ ನಾವೇನು ಮಾಡಬಹುದು ನಿನಗೆ ನಮಗೋಸ್ಕರ ಇಷ್ಟೆಲ್ಲ ಮಾಡಿಕೊಟ್ಟೆ ಸ್ವಾಮಿ ನಾವು ಪ್ರಾರ್ಥನೆ ಮಾಡಿದಾಗ ಮುಂದೆ ಇಷ್ಟೆಲ್ಲ ಮಾಡಿದ್ದಿ ಏನು ಮಾಡಬಹುದು ನಮಗೋ ನಮಸ್ ನಮಸ್ಕಾರ ಮಾಡುವ ಮುಂದೇ ನಾವು ಮಾಡಬಹುದಾದಂತಹ ಕೃತ್ಯ ಅಂತ ಈಗ ನೋಣ ಇದೀ ರೀತಿ ತುಬ್ಬವೇನಶೂಲಿ ಸಮಾಹ್ವಯದ್ ರಾಗನು ಆಹವಾಯ ಹೇಳ್ತಾ ಹೇಳ್ತಾ ನಮಸ್ಕಾರ ಮಾಡಿದರೂ ಮಾತುಕತೆ ನಡೀತಾ ಇದೆ ಬಹಳು ಪುಟ್ಟಳ ಮಾಡಿದ್ದಾರ ಅವರನ್ನು ಸ್ವಲ್ಪ ಸಂಹಾರ ಮಾಡಿದೆ ಎಲ್ಲ ನಿಮಗೆಲ್ಲ ಸಂತೋಷ ಆಯಿತು ಅಂತ ರಾಮದೇವರು ಮಾತಾಡಿಸ್ತಾ ಇದ್ದಾನೆ ಮಾತಾಡ್ತಾ ಮಾತಾಡ್ತಾ ಸ್ವಲ್ಪ ಮಾತು ಬೆಳೀತಾರೆ ಕೆಲವು ಮಾತು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಬರೋರು ಬೆಳೀತಾ ಬೆಳೀತಾ ಬೆಳೀತಾ ರಾಮಚಂದ್ರದೇವ್ರಂದು ಎಲ್ಲ ನೀವೆಲ್ಲ ಹೊರ ಕೊಟ್ಟಿದ್ದರು ಪಾ ಎಲ್ಲ ಮೀರಿದ್ನೋ ಇಲ್ಲ ಆ ಹೊರ ಕೊಟ್ಟಿದ್ದು ಮೀರಿದ್ದು ಎಲ್ಲ ನೆನಪು ಗೊತ್ತಲ್ಲ ರುದ್ರದೇವರಿಗೆ ಎದ್ಬಿಟ್ಟು ಸ್ವಾಮಿ ನಿಮ್ಮ ಜೊತೆಗೆ ಯುದ್ಧ ಮಾಡಬೇಕು ಅಂತಿದೆ ನನಗೆ ನಿಮ್ಮ ಜೊತೆ ಯುದ್ಧ ಮಾಡಬೇಕು ಶಿಷ್ಯ ಎಷ್ಟು ಪ್ರೀತಿ ತೋರಿಸ್ತಾ ಇತ್ತ ನನಗೆ ಏನು ಕಥೆ ಅದನ್ನು ನಾನು ಹಾಗೆ ನಾನು ಹೇಳದಕ್ಕೆ ಹೇಳದ ಹೊಡೆದಾಗ್ಬಿಟ್ಟಿನಿ ಕೋಪ ಬಂದು ಹೋಗಿದೆ ಅಂತ ಕೋಪ ತೋರಿಸ್ತಾ ಒಳಗಡೆಯಲ್ಲಿ ಕಲಿ ಪ್ರಭಾವದಿಂದಾಗಿ ಹಸುರಾವೇಶದಿಂದಾಗಿ ಹೀಗೆ ಮಾಡೋಣ ತೀರಿತೇ ತ್ವಗಣಯ್ಯ ರಕ್ಷೋ ಹತಂತ್ವಯಾತೇನ ರಣಾಯ ಮೈ ಹಿ ಬಾ ಏಹಿ ನನ್ನ ಬಾ ಯುದ್ಧ ಮಾಡೋಣ ನಾನು ನೋಡ್ಬಿಡ್ಬೇಕು ಅಂತಿದೆ ನನಗೆ ನಿನ್ನ ಜೊತೆ ಕಾದಾಡಬೇಕು ಅಂತಿದೆ ಕೋಪ ಬಂದಿದೆ ಅಂತ ಯುದ್ಧಕ್ಕೆ ಇಳಿಯೋಣ ಯಾರು ಪಾಬಾ ಅಂತಂದು ಹೋಗಿಕೊಂಡು ಹೋದ್ರು ಎಲ್ಲರೂ ಬ್ರಹ್ಮದೇವರು ಸುಮ್ಮನೆ ಸರದ್ಬಿಟ್ರಂತ ದೇವ್ರೇನು ತೋರಿಸ್ಬೇಕು ಅಂತಿದ್ದೆ ಅವನಿಗೆ ಹಾಗೇನೆ ನಾವು ಹೇಳಿದರೆ ಈಗೆಲ್ಲ ಸಮಾಧಾನ ಆಗೋಲ್ಲ ಎಲ್ಲಿ ಏನು ಮಾಡಿ ದೇವರೇನು ನಿಂತಿದ್ದಾನೆ ಏನು ಮಾಡ್ತಾನೆ ಮಾಡಲಿ ಅಂತಂದು ಅವ್ರು ಸರಿದುಬಿಟ್ರು ಬೇರೆ ದೇವತೆಗಳಿಂದ ಬ್ರಹ್ಮದೇವರನ್ನು ಅವನು ಗಮನಿಸ್ತಾ ಇದ್ರು ಇದು ಏನೋ ಏನೋ ನಡೆಯೋದು ಸುಮ್ಮನೆ ನೋಡೋಣ ಅಂತೆಲ್ಲ ಅವರು ಸರಿತಾರೆ ಇಲ್ಲ ಕವಿಗಳು ಮುಂತಾದವು ನೋಡ್ತಾನೇ ಇದ್ದಾರೆ ಆ ಕಾಲದಲ್ಲೇ ರಾಮದೇವರು ಬಿಲ್ಲು ಅವರು ಅಲ್ಲೇ ಹೇಳ್ಕೊಂಡ್ರು ಇನ್ನೇನು ಯುಕ್ತ ಶುರುವಾಗಬೇಕು ಅಂತ ಹೊರಟು ಬಿಟ್ಟಿದೆ ಯುದ್ಧ ವಾತಾವರಣ ಒಬ್ಬರು ಯಾರಿಗೇನ್ ಮಾತಾಡಬೇಕು ಗೊತ್ತ ಮುಂದೇನಾಗುತ್ತೆ ಅನ್ನೋದ್ರ ಪರಿಚಯ ಇಲ್ಲ ಅಂತಹ ಪ್ರಸಂಗದಲ್ಲಿ ವಿಕೃಷ್ಯಮಾಣೇ ಚಲಿತಾ ವಸುಂಧರ ಪಪಾ ತರು ಬಿದರ ಪ್ರಕಂಪದ ಪರಮಾತ್ಮ ಹಾಕಿ ಹೇಳದಂತೆ ಅಕ್ಕು ಬಸು ದಬ್ಧ ಹೊಡಿತಾ ಇದ್ರೆ ಹೇಗಾದ್ರೆ ಭೂಮಂಡ ನೋಡಬಿಡ್ತು ಸ್ವಲ್ಪ ಜೋರಾಗಿ ಹಿಂಗೆ ಅಳ್ಳಾಡ್ತಲ್ಲ ರುದ್ರದೇವರ ದಪ್ಪನ ಬಿದ್ದು ಹೋದ್ರಂತ ಯಾಕಪ್ಪ ನಿಲ್ತಾನೆ ಇಲ್ಲಲ್ಲೋ ಯುದ್ಧ ಏನ್ ಮಾಡ್ತಿ ಅಂತ ಕೇಳಿದ್ರೆ ಸರಿ ನಿಲ್ ಬನ್ನಿ ಏನ್ ಯುದ್ಧ ಮಾಡಿದೀವಿ ಎಂತ ಹೀಗೆದರಿಸ್ಬಿಡೋಣ ಚಿಕ್ಕದೃಷ್ಟ ಅಂತ ಹೇಳ್ಬೇಕು ಅಂದ್ರೆ ಸ್ವಲ್ಪ ಕೆಳ ಮಾಡ್ತದೃಷ್ಟಾಂತಿ ಪ್ರೇತಗೀತ ಬಂದಾಗ ಏನ್ ಮಾಡ್ತಾರೆ ಗೊತ್ತೇನು ಬೇನ್ಸೊಪ್ಪು ಬೀನ್ಸೊಪ್ಪು ತೊಗೊಂಡು ಹೊಡಿತಾರೆ ಇನ್ನೂ ಜಾಸ್ತಿ ಅಂದ್ರೆ ಚಪ್ಪಳಿನೊಪ್ಪೆಯನ್ನು ತೊಗೊಂಡು ಹೋಗಿದ್ದಾರೆ ಅದು ಬಿಟ್ಟು ಹೊಡ್ಕೊಂಡ್ಬಿಡುತ್ತೆ ಅವಮಾನ ಆಯಿತು ಅಂತ ಹಾಗೆ ಸಾಧಾರಣ ಪೆಟ್ಟು ಕೊಟ್ಟರು ಓಡೋಗ್ತಾರೆ ಆಗ ಆ ಕ್ರಮದಲ್ಲಿ ಯಾವಾಗ ಬಿದ್ದರೂ ಎಲ್ಲ ಹೋಯ್ತು ದೂರ ಆಗೋಣ ಕಾಲದಲ್ಲಿ ಆಗ ಬಂದು ಕ್ಷಮಸ್ವ ದೇವ ಹೀಗೆ ತದ್ ವಶಗೋಸ್ತು ಸದಾ ನಿನ್ನ ವಶದಲ್ಲೇ ಇದ್ದೇನು ಸ್ವಾಮಿ ಪ್ರಸಿದ್ ತದ್ ವಿಷಯ ಮನಃರು ಸದಾ ನಿನ್ನ ವಿಷಯದಲ್ಲೇ ಮನಸ್ಸುರಬೇಕು ಅಂತ ರುದ್ರದೇವರು ಪ್ರಾರ್ಥನೆ ಮಾಡಿತು ಇದನ್ನು ಕೇಳುವವರಿಗೆ ರುದ್ರದೇವರೇ ನಿಂತು ಆ ಕಾಲಕ್ಕೆ ಮನಸ್ಸನ್ನು ತಗೊಂಡು ಭಗವಂತನಾಗ ಅರ್ಪಣೆ ಮಾಡ್ತಿರ್ತಾರೆ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಆಕ್ರಮದ ಎಂದಾಗಿ ಹೀಗಾಗಿ ಅಂತಹದ್ದು ಸಾಧಾರಣ ತಪ್ಪುಗಳನ್ನು ಹಿಡಿತಾವೆ ರುದ್ರದೇವರು ಕೂಡ ಇಂತಿತ್ತ ಮಾಡಿದ್ದಾರೆ ಅಂತಂದರೆ ಸಾಮರ್ಥ್ಯ ಅವರದ್ದಷ್ಟಿದೆ ಅದರ ಮೇಲ್ಪರ ಬೇ ಎಷ್ಟು ಸಾಧಿಸ್ತಾನೆ ಕಲಿಯುವಂತಹ ದೈತ್ಯರು ಎಲ್ಲ ಸಂದರ್ಭ ಉಚಿತವಾಗಿ ಹಾಗೆ ನಡೆದು ಹೋಗುತ್ತೆ ನಡೆದ ಅದನ್ನೇ ಯೋಚನೆ ಮಾಡ್ತಾ ಕೊಡೋದು ಅಥವಾ ಅದನ್ನೇ ದೇವರು ಕ್ಷಮಾಪಣೆ ಕೇಳೋದು ಮುಂದೆ ಅಪರಾಧ ಆಗದೆ ಇದ್ದಂತೆ ನೋಡ್ಕೊಳೋದು ಈ ರೀತಿಯಲ್ಲಿ ನಡುಗುತ್ತಿರಬೇಕು ನಮ್ಮ ಸ್ವಭಾವನೆ ಹೇಗಿದೆ ನಾವೆಷ್ಟು ದೋಷಿಗಳು ಭಗವಂತನನ್ನು ಅರ್ಥ ಮಾಡಿಕೊಳ್ಳದೇ ದೂರ ಇದ್ದೀವಿ ಅವನಿಗೆ ಅವನಿಗೆ ವಿರುದ್ಧ ಮಾತಾಡುವಷ್ಟು ದೂರ ಇದ್ದೇವೆ ಇದೆಲ್ಲ ಇದ್ದಾಗ ಸ್ವಾಮಿ ಆಗಲಿ ಐಕ್ಕಿ ಆಗಲಿ ಪಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಮತ್ತಷ್ಟು ಮತ್ತಷ್ಟು ಉಚಿತವಾದ ಕ್ರಮ ಇವೆಲ್ಲ ಕ್ಷಮಾಪಣೆ ಕೇಳೋದು ಇದೆಲ್ಲ ಯಾರದಿದ್ರು ಇಲ್ಲ ದೋಷಗಳ ಲಕ್ಷಣ ಇದೆ ರುದ್ರದೇವತೆಗಳು ಹಾಗಿದ್ದಾರೆ ಅಂತಂದಾಗ ಏನಾಗುತ್ತೆ ಅಲ್ಲಿಗೆ ತಾರತಮ್ಯ ಇದೆ ಬ್ರಹ್ಮದೇವರೆಂದು ಹಾಗೆ ಮಾಡಿದವರಲ್ಲ ರುದ್ರದೇವರು ಅನೇಕ ಬಾರಿ ಮಾಡಿದ್ದು ಕಾಣುತ್ತೆ ಬ್ರಹ್ಮದೇವರಲ್ಲಿ ರುದ್ರದೇವರಲ್ಲೇ ಇಷ್ಟು ತಾರತಮ್ಯ ಇದೆ ಅದನ್ನು ಒಂದಾಗಲಿಕ್ಕೆ ಇಲ್ಲ ಅನ್ನೋದನ್ನು ತೋರಿಸುವ ಕ್ರಮ ಉಪಪಾದನೆ ಮಾಡಿದ ಕ್ರಮ ಇದೆ ಅಧೇಂದ್ರ ಮುಖ್ಯಾಶ್ಚ ತಮೋಚಿರೇಸ್ವರ ತ್ವಯ ವಿತಃ ಆಸ್ಮದ್ಯ ನಿಶಾಚಾರ ತರ್ವಾಪದೇವನಸ್ತಂ ಸರ್ವೇ ಭವದೀಯ ರಾಮದೇವರನ್ನೇ ಹೀಗೆ ಕೇಳಬೇಕು ಅಂತ ತೋರಿಸಿಕೊಟ್ರು ಯಾರು ಈ ಕಾಲದಲ್ಲಿ ಇಂದಿರಾದಿ ದೇವತೆಗಳೆಲ್ಲರೂ ಕೂಡ ನಿಂತು ಕೈ ಜೋಡಿಸಿ ಪರಮಾತ್ಮನ ಸ್ತೋತ್ರ ಮಾಡ್ತಾ ಅಂತಾರೆ ಸ್ವಾಮಿ ಈಗ ರಕ್ಷಣೆ ಮಾಡಿದ್ದೀಯಾ ನಾಳೆ ಇನ್ನೂ ಹಸಲು ಶಕ್ತಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ಆಕ್ರಮಣ ಮಾಡ್ತಾನೇ ಇರುತ್ತೆ ಇದೊಂದೇ ಕಾಲದಲ್ಲ ಸ್ವಾಮಿ ಇದೇ ರೀತಿಯಾಗಿಯೇ ತಥೈವ ಸರ್ವಾಪದಹ ಇನ್ನೂ ಏನೇನು ಆಪತ್ತುಗಳು ಬಂದರೂ ಕೂಡ ನೀವು ರಕ್ಷಣೆ ಮಾಡ್ತಾ ಇವು ರಾಮದೇವರ ಧ್ಯಾನ ಮಾಡ್ತಾ ಆಪತ್ತುಗಳು ಬರೋಲ್ಲ ಅಂತ ದೇವತೆಗಳು ಕಲಿಸಿಕೊಡ್ತಾರೆ ಸೀತಾಕೃತಿ ತಾಮಥ ತತ್ರ ಚಾಗತಾ ದಿವ್ಯಚ್ಛಲೇನ ಪ್ರಣಿಧಾಯ ಭಾವಕೆ ಕೈಲಾಸತಸ್ತಾಂ ಪುನರೇವಚಾಗತಾಂ ಸೀತಾಂ ಅಗೃಹ್ ಹುತಭುಕ್ ಸಮರ್ಪಿತಂ ಆ ಕಾಲಕ್ಕೆ ಸೀತಾಕೃತಿಯನ್ನು ಸಹಜವಾಗಿ ದಿವ್ಯಚ್ಛಲ ಅದೊಂದು ನೆಪ ಅಷ್ಟೆ ಯಾವುದೇ ದೋಷ ಇಲ್ಲ ಅನ್ನೋದನ್ನು ತೋರಿಸಿಕೊಡಬೇಕು ಅನ್ನುವ ಛಲದಿಂದಾಗಿ ಅಂದರೆ ಏನು ದೇವರು ನನ್ನನ್ನೇ ಪರೀಕ್ಷೆ ಮಾಡೋದು ಜಗಳ ತಗೊಂಡು ಕೂತಿದ್ದಿದ್ರಿ ಸೀತಾದೇವಿ ಅಮ್ಮನವರು ಹೇಗಿರ್ತಿತ್ತು ನಾ ಯಾರು ಗೊತ್ತಿಲ್ವ ನಿಮ್ಗೆ ನನ್ನನ್ನೇ ಎಲ್ಲರೂ ಮುಂದೆ ಆ ರೀತಿಯಲ್ಲೆಲ್ಲ ಹೇಳ್ಬಿಟ್ರಿ ನನ್ನನ್ನು ಬೆಂಕಿಗೆ ಹಾಕಿ ಹೊರಬಿಟ್ರಿ ಜಗಳ ತಕ್ಕೊಂಡಿದ್ದೀರಿ ಈ ಬೇ ಬಾಕಿ ಹೆಣ್ಮಕ್ಳು ಬ್ಯಾಡ್ರಿ ಜಗಳ ತಕ್ಕೊಂಡಿದ್ದೀರಿ ಏನಾಗ್ತಿತ್ತು ರೀ ನಾವು ಯಾವಾಗಲೂ ನಿರ್ದುಷ್ಟರಿದ್ದೇವೆ ಅಂತ ತೋರಿಸಿಕೊಳ್ತಾ ಇರಬೇಕಾಗುತ್ತೆ ಅದಕ್ಕೆ ನಾನಾ ಪರೀಕ್ಷೆಗಳು ಬರಬಹುದು ನಮ್ಮನ್ನೇ ನಾವು ಪರೀಕ್ಷೆ ಮಾಡ್ಕೊಳ್ಬೇಕಾದ ಪ್ರಸಂಗನೂ ಬರಬಹುದು ಕೆಲವೊಮ್ಮೆ ಎಂಥ ಪ್ರಸಂಗ ಬಂದರೂ ಕೂಡ ಒಳ ಹೊರಗಡೆಯಲ್ಲಿ ನಾವು ಶುದ್ಧರಾಗಿದ್ದರೆ ಆ ಪರೀಕ್ಷೆಗೆ ಒಡ್ಡಲಿಕ್ಕೆ ಹೆದರ್ಕೋಬೇಕಾಗಿಲ್ಲ ಇಡೀ ಜಗತ್ತಿನ ಬಡತಿ ಜಗಜ್ಜನನೇ ಅವಳನ್ನು ಪರೀಕ್ಷೆಗೆ ಗುರಿ ಮಾಡಿ ಹೊರಟ ಮಾಡಿದ ಪರಮಾತ್ಮ ಒಳಗಿನ ಮರ್ಮ ಬೇರೆಗಿತ್ತು ಅದು ಹೊರಗೆ ಯಾಕೆ ತೋರಿಸ್ಕೊಳ್ ಅದು ಬೇರೆ ರೀತಿ ಕಲಿಸ್ಕೊಳ್ಬಹುದಾಗಿತ್ತು ಅಗ್ನಿಪ್ರವೇಶ ಅಂತನೋ ಈ ಒಂದು ನೆನಪು ಮಾಡಿದ್ದ್ಯಾಕೆ ಎಂಥ ಪ್ರಸಂಗ ಬೇಕಾದ್ರೆ ಬರಬಹುದು ಎಂಥ ಪರೀಕ್ಷೆ ಬೇಕಾದ್ರೆ ಬರಬಹುದು ಅದಕ್ಕೆ ಸಿದ್ಧನೇ ಇರಬೇಕಾಗತ್ತೆ ಅಪಮಾನ ಅಂತ ತಿಳಿಯೋದಲ್ಲ ಇದನ್ನು ಮುಂದೆ ದ್ರೌಪದಿ ದೇವಿಯರಿಗೆ ಪಾಠ ಹೇಳ್ತಾರೆ ಭೀಮಸೇನ ದೇವ್ರು ಅಮ್ಮನವ್ರಿಗೆ ಹೀಗಾಗಿತ್ತು ಇನ್ನು ನಿಂದೇನು ಸಾಧಾರಣವಾಗಿ ಪ್ರತಿವ್ರತ ಸ್ತ್ರೀಯರು ಅಂತಂದರೆ ಅವ್ರ ಮೇಲೆ ಯಾರನ್ನ ಯಾರಿಗೆ ಬರ್ತಾರೆ ನನ್ನ ಸರಿಗಾಕ ಒಬ್ಬ ಬಂದು ಝಾಡಿಸ್ ಒದ್ದ ನಾನು ಕೀಚಕ ಝಾಡಿಸ್ ಒದ್ದು ಬಿಟ್ಟು ತಾನು ರಕ್ತ ಬರುತ್ತೆ ತುಟೀಲಿ ಇದೆಲ್ಲ ಅಪಮಾನ ಅಂತ ತಿಳಿಯೋದಲ್ಲ ಅದು ಈ ನಮ್ಗೆ ಅರ್ಥವೇ ಆಗೋಲ್ಲ ಇದು ಇಷ್ಟಾಗ್ಬಿಟ್ರೆ ನಾವೇನೋ ದುಷ್ಟರು ಅಂತನೋ ಅಥವಾ ನಮ್ಮಲ್ಲಿ ನಮಗೆ ಕೀಳಲ್ಲಿ ಬರಬೇಕಾಗಿಲ್ಲ ಸಂತೋಷಪಡಬೇಕು ಇಂತಿಂತ ಬೇಕಾದ ಆಪತ್ತುಗಳು ಬಂದ್ರೂ ಕೂಡ ನಾವು ಧರ್ಮಕ್ಕೆ ಶಾಸ್ತ್ರಕ್ಕೆ ಹರಿವಾಯುಗಳಿಗೆ ವಿರುದ್ಧ ನಡೀಲಿಲ್ವಲ್ಲ ಇದು ಅವ್ರಿಗೆ ಪ್ರೀತಿಯಾಗುವಂತೆ ನಡೆದಿದ್ದೇವೆ ಅಂತ ಸಂತೋಷ ಅದರಿಂದ ದುಃಖಪಡಬಾರ ನೀವು ಎಂತಹ ಕಷ್ಟ ಬಂದ್ಬಿಡುತ್ತಲ್ಲ ಹೇಗಾಗಿ ಹೋಗ್ತಲ್ಲ ದುಃಖ ಪಡುವುದಲ್ಲ ಅನ್ನೋದನ್ನ ಇಲ್ಲೆಲ್ಲ ಕಲಿಸಿಕೊಡ್ತಾರೆ ಈ ಪ್ರಸಂಗಗಳಲ್ಲಿ ಹೀಗಾಗಿ ತಥೈವ ಸರ್ವಾಪುರ ಈ ಆಪತ್ತುಗಳನ್ನು ಹ್ಯಾಕ್ ಕಳೀತಾನೆ ಅನ್ನೋದು ಅದಕ್ಕೆ ಇದೊಂದು ದೃಷ್ಟಾಂತ ಕೊಟ್ಟು ಹಾಕ್ಬಿಟ್ಟು ಕೈಲಾಸದಿಂದಾಗಿ ನಿಜವಾಗಿಯೂ ಸೀತಾದೇವಿಯವರು ಆ ಋತು ವಿಶೇಷದಿಂದಾಗಿ ಅಲ್ಲಿದ್ದವರನ್ನ ಅಗ್ನಿದೇವ ಅಲ್ಲಿಂದ ದ್ವಾರ ಕರ್ಕೊಂಡು ಹೋಗಿದ್ದೆ ಕರ್ಕೊಂಡು ಬಂದು ಒಪ್ಪಸ್ಥಾನ ಕಾಲಕ್ಕೆ ಆಕೃತಿಯಲ್ಲಿದ್ದಂತಹ ವೇದಪತಿ ದೇವಿಯರು ಕೂಡ ಎದ್ದು ಬರ್ತಾರೆ ಆ ಕಾಲದಲ್ಲಿ ಜಾನನ್ ಗಿರೀಶಾಲಯಗಾಮ್ ಸಸೀತಾಂ ಸಮಗೃಹೀತ್ ಪಾವಕ ಸಂಪ್ರದತ್ತಾನ್ ಪಾವಕ ಅಗ್ನಿದೇವರು ಕೊಟ್ಟಂತಹದ್ದನ್ನು ಸೀತಾದೇವಿಯರನ್ನು ಸ್ವೀಕಾರ ಮಾಡಿ ಮುಮೋದ ಸಂಪ್ರಾಪ್ಯ ಚ ಸಾ ಭಗವಂತಮಾ ಪರಮಾತ್ಮನನ್ನ ಆ ಕಾಲಕ್ಕೆ ಆ ದೇವಿಯು ಕೂಡ ಬಂದು ನಮಸ್ಕಾರ ಆದಿಗಳನ್ನು ಮಾಡಿ ಸ್ವೀಕಾರ ಮಾಡೋಣ ಎಲ್ಲರೂ ಅಲ್ಲಿದ್ದವರೆಲ್ಲರೂ ಕೂಡ ನಾನಾಕ್ರಮದಿಂದಾಗಿ ಹರ್ಷೋದ್ಗಾರ ತೋರಿಸುತ್ತಾರೆ ಅಥೋಗಿರೇ ರಯನಾ ನರ ರಾವಣ ಪೀಡಿತಾಚ ಈ ಪರ್ವತ ತಂದಾಗ ಸಂಜೀವನಗಿರಿ ಎರಡನೇ ಸತಿ ತಂದಿದ್ದ ಸಾಧಾರಣ ಎಲ್ಲ ಕಪಿಗಳು ಬದುಕಿದ್ದವು ಅದಾದ್ಮೇಲೆ ರಾವಣ ಕೆಲವರನ್ನು ಕೊಂದು ಹಾಕಿದ್ದ ಅವೆಲ್ಲ ಸತ್ ಹೋಗಿದ್ದವಲ್ಲ ಕಪಿಗಳು ಅದನ್ನು ತಾರಾ ತಾತಾನ್ ಪುನರುಜ್ಜ ನೀರುಜಶ್ಚಕಾರ ಸುಷೇಣನಾಮ ಅಭಿಜಾಂಬರಿಷ್ಠ ಈ ತಾರ ಅಥವಾ ತಾರ ಇಬ್ಬರು ಕೂಡ ವಾಲಿಯ ಹೆಂಡತಿ ಅಥವಾ ಮೈದನ ಅವರ ತಂದೆ ಸುಷೇಣ ಅಂತ ವಾಲಿಯ ಮಾವ ಹೆಣ್ಣು ಪುಟ್ಟ ಆತ ಸುಷೇಣ ಅಂತ ಕಪಿಗಳಲ್ಲಿ ಭಿಷಕು ನಮ್ಮ ವೈದ್ಯ ಆತ ಆಮೇಲೆ ಯಾರು ಸತ್ತಿದ್ದಾರಲ್ಲ ಅವರ ಮೇಲೆ ಬದುಕಿಸ್ತಾನೆ ತನ್ನಲ್ಲಿದ್ದ ಗಿಡಮೂಲಿಕೆ ಔಷಧಿ ಆ ಪರ್ವತ ತಂದಾಗಿ ತಾನೇನದನ್ನೆಲ್ಲ ಕೆಲವು ಅವಶೇಷಗಳನ್ನು ಇಟ್ಕೊಂಡು ಅದೆಲ್ಲದರಿಂದಲೇ ಆಮೇಲೆ ಉಳಿದಿದ್ದವರು ರಾವಣ ಬಾಣಪೀಡಿತಾ ಅವರೆಲ್ಲನ್ನೂ ಕೂಡ ರೋಗರಹಿತನನ್ನಾಗಿ ಮಾಡಿ ಅವರನ್ನೆಲ್ಲ ಬದುಕಿಸಿಕೊಳ್ಳೋಣ ಸರಿಯಾಗಿ ತದಾಮೃತಾನ್ ರಾಘವ ನಿನಾಯ ಯವಕ್ಷಯ ರೋಗ ಬಂದವರನ್ನೇನೋ ವಾಸಿ ಮಾಡಬಹುದು ಇನ್ನೇನು ಸಾವಿನ ಅಂಚಲ್ಲಿದ್ದವ್ರನ್ನ ಸತ್ಯ ಹೋದವ್ರನ್ನ ಅವನ ರಾಮಚಂದ್ರದೇವರೇ ಬದುಕಿಸಿ ಬಿಡ್ತಾನೆ पितर चंग मे शनक तम ते सत्त दशरथ महाराज अदरत वैभव नीता आल के दशरथ महाराज बदली दर्शन मूँतान रामचंद्रदेवन इंथ विचित्र प्रसंग नड़ीय यार यार कपि सत्तर नेतकान ये सती बदकु गरड देवरी बंद आवृत्ति ಹನುಮಂತ ದೇವರಿಂದ ಒಂದಾಗತಿ ಸ್ವಯಂ ವಿಜ್ಞಾನಾಸ್ತ್ರದಿಂದ ಇಲ್ಲಿ ಈಗ ಅನೇಕ ಬಾರಿ ಅದಕ್ಕೋಸ್ಕರ ಅದರಾಡಿ ಸ್ವಾಮಿಗಳವರು ಆಶೀರ್ವಚಿತ ರೂಪ ಮಂಗಳಾನುಷ್ಠಾನವನ್ನು ಮಾಡ್ತಾ ಆಯುರು ವಾಯುಸುತ ಪ್ರಿಯ ಅಂತಾರೆ ನಿಮ್ಗೆ ಆಯುಷ್ಯ ಬೇಕಾ ಯಾರು ಕೊಡಬೇಕು ರಾಮದೇವರು ಕೊಡಬೇಕು ವಾಯುಸುತನಿಗೆ ಯಾರು ಪ್ರಿಯರೋ ಅಂದರೆ ಮಾರುತಿಗೆ ಪ್ರಿಯರು ಮಾರುತಿಗೆ ಪ್ರಿಯ ಯಾರೋ ಅಂತಹ ಅಂದರೆ ರಾಮಚಂದ್ರ ದೇವರು ನಿಮಗೆ ಆಯುಷ್ಯ ಬೇಕು ಅಂತಿದ್ದರೆ ರಾಮದೇವರ ಆರಾಧನೆ ಮಾಡಿ ಮೃತರನ್ನು ಬದುಕಿಸಿಕೊಡ್ತಾನೆ ಅಂತಂದರೆ ಮೃತರಾಗುವವರನ್ನು ಉಳಿಸೋಂದರೆ ಅದರಿಂದ ಅವಶ್ಯ ಆತನನ್ನು ಸ್ಮರಣೆ ಮಾಡಿರಿ ಅಂತ ತೋರಿಸಿಕೊಟ್ರು ವಿಭೀಷಣೇ ನರ್ಪಿತ ಸಪುಷ್ಪಕಂ ತತ್ಸಹಿತ ಸ ವನರ ಪುರಿ ಅಯೋಧ್ಯಾಂ ಪುರೋಹನು ವಿಭೀಷಣ ತಂದು ಆತನ ಎಲ್ಲ ರಾಜ್ಯ ತನ್ನದೇನೆ ವಿಭೀಷಣನಿಗೆ ರಾಜ್ಯವನ್ನು ಒಪ್ಪಿಸ್ತಾನೆ ಪರಮಾತ್ಮ ನೋಡೋವ ಅಲ್ಲೇ ಕೊಟ್ಟು ಬಿಟ್ಟಿದ್ದಾಗೋಗಿದೆ ಒಪ್ಪಿಸಿಕೊಳ್ಳೋದಷ್ಟೇ ನೀವು ಸ್ವೀಕಾರ ಮಾಡುವ ಅದೇ ಸ್ವಾಮಿ ಪುಷ್ಪ ವಿಮಾನ ನಮ್ಮ ಅಣ್ಣೊಂದು ಕುಬೇರನ್ನು ಹೊತುವ ಮುಂದ್ಬಿಟ್ಟಿದ್ದಾನೆ ರಾವಣ ಅದನ್ನು ಹಾಗೆ ಕೊಡೋದಲ್ಲ ನೀ ಅದನ್ನು ಅಯೋಧ್ಯಾ ಪಟ್ಟಣ ತನಕ ಸಂಚಾರ ಮಾಡಿ ಅದನ್ನು ಕುಬೇರ ನೀನೇ ಅದನ್ನು ಒಪ್ಪಿಸಬೇಕು ಅಂತ ಅದನ್ನು ಕೊಟ್ಟುಕೊಳ್ಸೋಣ ಯಾಕೆ ಸರ್ವಸ್ವ ನಿನ್ನದೇ ನೀನು ಅದನ್ನು ವಿಭಾಗ ಮಾಡಿದರೆ ಅವರವರಿಗೆ ತಲುಪುತ್ತೆ ನೀ ಅದನ್ನು ಒಪ್ಪಿಸುವಂತೂ ಕೊಟ್ಟಿದ್ದನ್ನು ಸ್ವಾಮಿ ವಿಭೀಷಣ ಸಮೇತವಾಗಿಯೇ ವಾನರ ಸಮೇತ ಅಲ್ಲಿಗೆ ಹೋಗೋಣ ಹನುಮಂತ ದೇವರನ್ನು ಮುಂದೇನೇ ಬಿಟ್ಟುಬಿಡ್ತಾನೆ ನಮ್ಮಪ್ಪ ಮು ಹೊರಟು ಬಿಡಪ್ಪ ಅಂತ ತಮ್ಮ ಕಳಿಸಿ ಯಾಕೆ ಕಾಯ್ತಾ ಇದ್ದಾನೆ ಭರತ ಹೊರಟು ಬಿಡು ಅಂತಾರೆ ಕಳಿಸಿಕೊಟ್ಟಿದ್ದು ದರ್ಶ ಭರತ ಹುತಾಚನ ಪ್ರವೇಶ ಕಾಮಂ ಜಗದೀಶ್ವರ ಅದರ್ಶನಾತ್ತಮ್ ನಿವಾರ್ಯರಾಮ್ ಸಮಾಗೃತ ಜಾಸು ಸಶಂ ಸಮತಿ ಇನ್ನೇನು ಅಗ್ನಿ ಪ್ರವೇಶ ಮಾಡಿ ಅವಾಗ ಹೊರಟು ಬಿಡು ಆವತ ಹದಿನಾಲ್ಕನೇ ವರ್ಷ ಕಳೆದು ಮಾರನೇ ದಿವಸ ಪ್ರಾಪ್ತವಾಗಿದೆ ಅಪ್ರಾಯ ಇನ್ನೊಂದು ದಿವಸನೂ ಕಳೆಯೋಲ್ಲ ಸ್ವಾಮಿ ಅದು ಕಳೆಯೋದೇ ಬಹಳ ಕಷ್ಟ ಅದು ಬರಲಿಲ್ಲ ಅನ್ನೋ ಮಾರನೇ ದಿವಸ ನಾನು ಅಗ್ಗಿ ಪ್ರವೇಶ ಮಾಡಿದ್ದೇನೆ ಸಾಧಾರಣ ಕಾಲಮಾನ ಯಾಕ ಆ ಚಿತ್ರಣ ಮಾಡ್ತಾರೆ ಅಂದರೆ ಅಭ್ಯಾಸ ಆಗೋಗಿದೆಯಲ್ಲ ರಾಮದೇವರನ್ನು ಬಿಟ್ಟು ಬಿಟ್ಟು ಹದಿನಾಲ್ಕು ವರ್ಷ ಆಗೋಗಿದೆ ಇರ್ಲೇ ಹಾಗೆ ಹೊಂದಾಣಿಕೆ ಮಾಡಿಕೊಳ್ಳೋಣ ಅಂತ ಇಲ್ಲ ರಾಮಚಂದ್ರ ದೇವರಿಂದ ಅಷ್ಟು ದೂರ ಇದ್ದರೂ ಕೂಡ ಹದಿನಾಲ್ಕು ವರ್ಷ ಕಳೆದು ಮಾರನೇ ದಿವಸಕ್ಕೂ ಆ ಭಾವನೆ ಅವತ್ತಾಗಿತ್ತು ಹಾಗೆ ಇದಕ್ಕೆ ಭರತು ಭಕ್ತಿಭರಿತಃ ಅಂತಾನೆ ಇದು ಬೇರೆ ಯಾರಲ್ಲ ಕಾಮ ಕಾಮದೇವರೇ ಇಂದ್ರದೇವರ ಕಕ್ಷೆಯಲ್ಲಿ ಬರುವ ಮಹಾನುಭಾವ ನಾವು ಈ ದೇವತೆಗಳ ಭಕ್ತಿಯನ್ನು ನೋಡಿದರೆ ಎರಡಾಗುತ್ತೆ ನಮಗೆ ನಮಗೆ ಭಕ್ತಿಯಲ್ಲಿ ಶಿಕ್ಷಣ ಸಿಗತ್ತೆ ಎರಡನೇದ್ದು ಆ ದೇವತೆಗಳ ಅನುಗ್ರಹ ಆಗುತ್ತೆ ಅವರನ್ನು ಅರ್ಥ ಮಾಡಿಕೊಳ್ಬೇಕಾಗುತ್ತಿದೆ ಹೀಗಾಗಿ ಅಂತಹದ್ದು ಪರಮಾತ್ಮನನ್ನು ಕಾಣಲೇ ಕಾಯಲಿಲ್ಲ ಅಂತ ಅವತ್ತೂ ದೇವಿರಹ ಹನುಮಂತ ದೇವರು ಬಂದು ತಡೀತಾ ನೋಡಿದ ಯಾರು ಬರ್ತಾ ಇದ್ದಾರೆ ಪುಷ್ಪಕ ವಿಮಾನದಲ್ಲಿ ಆತನ ದರ್ಶನ ವಿಶೇಷವನ್ನು ಮಾಡಿಸಿದ್ದು ಶುದ್ಧ ಪ್ರಮೋದೋರು ಭರಸ್ವತೇನಾ ಸಹೈವೋರೈ ಮಾತ್ರಕಃ ಶತ್ರುಘ್ನ ಯುಕ್ತೋಭಿ ಸಮೇತ್ಯ ರಾಘವಂ ನನ ಭಾಷಾಕುಲ ಲೋಚನಾ ನನಹ ಬರ್ತರೇ ಆ ರಾಮಚಂದ್ರದೇವರ ವೈಭವ ಕಥೆ ಕೇಳಿದ್ದಿತ್ತು ಈ ಎಲ್ಲ ಕವಿಗಳು ಅವರವರ ಪರಾಕ್ರಮ ಇವೆಲ್ಲ ಸುದ್ದಿ ಮುಟ್ಟತಾ ಇತ್ತು ಅನ್ನ ಕೇಳಿ ರಾಮಚಂದ್ರದೇವರ ಮಹಾವೈಭವದ ಜೊತೆಯಲ್ಲಿ ಹೋಗಿದ್ದ ಸುಮ್ಮನೆ ಬಂದ ಸಪ್ಪೆ ಬಂದಿದ್ದ ಇಲ್ಲಿ ಮಹಾವೈಭವ ರಾವಣಾಧ್ಯ ಸಂಹಾರ ಆಗೋಗಿದೆ ಈಗ ಅದನ್ನೆಲ್ಲಾ ಮಾಡಿ ಇಡೀ ಲಂಕಾಪಟ್ಟಣದ ಅಧಿಪತಿ ವಿಮಾನ ಕೊಟ್ಟು ವಾಮಕರಕು ಮರ್ತಾ ಇದ್ದಾನೆ ಏನ್ ವೈಭವ ಅದರಲ್ಲೂ ತನ್ನ ಅಣ್ಣ ಬರ್ತಾನೆ ತಾನ ಯಾರನ್ನು ಅತ್ಯಂತ ಪ್ರೀತಿಸ್ತಾನೋ ಪೂಜಿಸ್ತಾನೋ ಅಂಥ ವ್ಯಕ್ತಿ ಮಹಾವೈಭವದ ಸಮೇತವಾಗಿ ಬರ್ತಾ ಇದ್ದರೆ ನೋಡಿದಾಗ ಹೇಗಾಗಿರ್ಬೇಕು ಆ ಭಾವನೆ ಆ ಭಾವಕತೆ ಪ್ರತಿಯೊಬ್ಬರು ಒದ್ದಾಡ್ತಾ ಇದ್ದರು ಆ ಪಟ್ಟಣಿಗರೆಲ್ಲರೂ ಕೂಡ ಎಂದ್ಕಂಡೇವು ಎಂದ್ಕಂಡೆವು ಅಂತ ಹಾತೊರಿತಾಯಿತ್ತವರಿಗೆ ಮಗ ಎಲ್ಲೋ ದೂರ ಹೋಗಿಬಿಟ್ಟಿರ್ತಾನೆ ಬರ್ತಾನೆ ಅವತ್ತು ಅಂದ್ರೆ ವರ್ಷಗಟ್ಟಲಿಕ್ಕೆ ಆಯ್ತಾಯ್ತವ್ರಿಗೆ ಅವತ್ತು ಬಂದಂತ ಏನಾಗಿರ್ಬೇಕು ಸಾಮಾನ್ಯ ಯಾತಕ್ಕ ಮಗ ಅಂತ ಅಷ್ಟೇ ಇಲ್ಲ ಹಾಗಲ್ಲ ಇಡೀ ಜಗತ್ತಿಗೆ ಆನಂದಕಾರಕ ಪರಮಾತ್ಮ ಆ ರೀತಿಯಲ್ಲಿ ಬಂದಾಗ ಆ ಕಾಲದಲ್ಲಿ ಏನು ಆನಂದ ಉದ್ರೇಕದಿಂದಾಗಿ ಮಾತಾಡಿಗೆ ಹೋಗ್ತಾರೆ ಕಣ್ಣೀರು ಬರ್ತಾ ಇದೆ ಕಂಠವಿಗಿತಾ ಇದೆ ಅಷ್ಟೇ ಅಂತಹ ಹಾಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ತಾಯಂದಿರು ಮತ್ತೆ ಎಲ್ಲ ಪೌರ ಕೂಡ ಸ್ವಾಗತ ಮಾಡೋಣ ಉತ್ಥಾಪ್ಯ ತಮ್ಮ ಭಗವತಿ ಸಸ್ವಜೆ ಪ್ರಣಯಾನ್ವಿತಃ ಶತ್ರುಭ್ಯಂಜನ್ಯೇಜು ಪ್ರತಿಭೆದೇ ವಯಸ್ಸಿಗೆ ತಕ್ಕಂತೆ ದೊಡ್ಡವರಿಗೆ ವಸಿಟ್ಟಾದಿಗಳಿಗೆ ನಮಸ್ಕಾರ ಮಾಡಿದ್ದು ನಮಸ್ಕಾರ ಮಾಡಿಸಿಕೊಂಡಿದ್ದು ತಾಯಂದ್ರಿಗೆ ಹೀಗೆಲ್ಲ ನಾನಾ ಕ್ರಮದಲ್ಲೆಲ್ಲ ವಯಸ್ಸಿಗೆ ತಕ್ಕಂತೆ ವ್ಯವಹಾರಗಳನ್ನೆಲ್ಲ ನಡೆಸೋಣ ಪುರಿಪ್ರವಿಷ್ಯ ಮನವಿ ಸಾಮ್ರಾಜ್ಯ ಚಿಶೇಚಿತ ತತ್ಕಾಲಕ್ಕೆ ಆ ಮುಹೂರ್ತವನ್ನು ನಿಯೋಜನೆ ನಿಯೋಜನೆ ಮಾಡಿ ಅಭಿಷೇಕಕ್ಕೆಲ್ಲ ಸಿದ್ಧಪಡಿಸುವುದು ಸಿದ್ಧಪಡಿಸಿ ಯಥೋಚಿತಂ ಚಾಮಾನ್ಯ ಸರ್ವಾನ್ ಆ ಏ ಅದ್ಭುತವಾದ ವೈಭವ ನಾನಾತೀರ್ಥಕ್ಷೇತ್ರಗಳಿಂದ ಜಲಗಳನ್ನು ರತ್ನಗಳನ್ನು ತಂದು ಅವತ್ತಿಗೆ ಬೇಕಾದಂತಹ ಅಮನಾದಿ ನಾನಾ ಪ್ರಕ್ರಿಯೆಗಳನ್ನೆಲ್ಲ ಪೂರೈಸಿ ಅದಕ್ಕೆ ತಕ್ಕಂತೆ ಪ್ರತಿಯೊಬ್ಬರು ಅಯೋಧ್ಯ ಅವತ್ತು ಶೃಂಗಾರ ಹಾಗಾಗಿತ್ತು ಅದಕ್ಕೆ ಹೃತಪಟ್ಟಾಗಿರಬೇಕು ಅಂತಹ ವೈಭವದ ಪಟಾಭಿಷೇಕ ಮಹೋತ್ಸವವನ್ನು ಕಾಲಕ ರಾಮಚಂದ್ರದೇವರನ್ನು ಪೀಠದಲ್ಲಿ ಕೂಡಿಸಿ ನಡೆಸ್ತಾ ಇದ್ದಾರೆ ಮುಂದೆ ಅನುಮತ ಇರಬೇಕು ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಆತನ್ನು ಮುಂದಿಟ್ಟುಕೊಂಡೇ ಸೀತಾ ಸಮೇತನಾಗಿ ಪಟ್ಟಾಭಿಷೇಕವನ್ನು ನಡೆಸಿಕೊಡ್ತಾನೆ ಯಾಕೆ ಏನೇ ಹೇಳಬೇಕಾಯ್ತು ಯಾರು ಹೇಳಬೇಕಾಗಿಲ್ಲ ಏನೇ ರಾಮದೇವರಿಗೆ ಏನಾರು ಬೇಕಾಗಿದ್ದರೂ ಕೂಡ ಇವರು ತಮ್ಮಂದರು ತುಂಬಂದರೂ ಕೂಡ ಲಕ್ಷ್ಮಣ ದೇವರೇ ಹೆಂಗಂತಿದ್ರು ಅಯ್ಯ್ ಏನಾಗಿಸಪ್ಪ ಲಕ್ಷ್ಮಣ ಹನುಮಂತನ ಕೇಳಬೇಕಪ್ಪ ಯಾಕೇನು ಹೌದು ಏನು ಗೊತ್ತಾ ನಮ್ಗೆ ಕೆಲವು ಗೊತ್ತಾಗಿದೆ ಅವ್ರಿಗೆ ಅರ್ಥ ಆಗುತ್ತೆ ಕಾಡನ್ನ ಓಡಾಡ್ದಾಗ ಇದು ಚೆನ್ನಾಗಿದೆ ಅವ್ರಿಗೆ ಅರ್ಥ ಆಗುವಷ್ಟು ನಮ್ಗೆ ಅರ್ಥ ಆಗೋದು ಏನು ಬೇಕಾದ್ರೆ ಕೇಳಿಕೊಳ್ಬೇಕು ಭರತ ಹನುಮಪ್ಪನ್ನು ಹೇಳಬೇಕು ಲಕ್ಷ್ಮಣ ಹನುಮಪ್ಪನ ಹೇಳಬೇಕು ನೀನು ಯಾರೇ ಆಗಿರೋ ಹನುಮಪ್ಪನ್ನು ಹೇಳಬೇಕು ವಿಚಿತ್ರ ವಾತಾವರಣ ನೀ ಪಕ್ಕಕ್ಕೆ ಇದ್ಬಿಡಪ್ಪ ನೀಲ್ಲೇ ಇದ್ಬಿಡಿ ಇಲ್ಲ ಇಲ್ಲೇ ಕೆಳಕ್ಕೆ ಇಲ್ಲಿ ಇಲ್ಲಿ ಇದ್ದುಬಿಡು ರಾಮದೇವರ ಪಾದದಲ್ಲಿ ಇದ್ದುಬಿಡು ನೀನು ಬೇಕು ನಾನು ನಾವು ಮಾಡ್ತೇವೆ ಇಷ್ಟು ಅಂದರೆ ಅಲ್ಲಿಗೆ ಸ್ಪಟ್ಟು ತೋರಿಸ್ಬಿಟ್ಟು ರಾಮದೇವರು ಸೀತಾದೇವಿಯವರ ನಂತರದಲ್ಲಿ ಹನುಮಂತದೇವರದ್ದೇ ದೊಡ್ಡ ಸ್ಥಾನ ಏನು ವೈಭವ ಒಬ್ಬೊಬ್ಬರು ಒಬ್ಬೊಬ್ಬರು ಒಂದೊಂದೊಂದೊಂದು ವೈಭವವನ್ನು ಗಾನ ಮಾಡ್ತಿರಬೇಕು ಅದನ್ನೇ ನೃತ್ಯ ಮಾಡ್ತಿರಬೇಕು ರೂಪಕಗಳನ್ನು ಅಂತಹ ಚತುರ್ ಇರ್ತಿದ್ದರು ತತ್ಕಾಲಿಕಲ್ಲಿಯೇ ನೃತ್ಯಗಳನ್ನು ಇವನ್ನ ಎಲ್ಲ ನಡೆಸಿ ಅನೇಕ ದಿವಸಗಳ ತನಕ ಆ ಪಟ್ಟಾಭಿಷೇಕ ಮಹೋತ್ಸವದ ವೈಭವವನ್ನು ಅನುಭವಿಸ್ತಾರೆ ಅಯೋಧ್ಯ ಪಟ್ಟಣಿಗಳು ಸರ್ವೈರ್ಭವದ್ಭಿ ಸುಕೃತ ವಿಧಾಯ ದೇಹಂ ಮನೋವಾಕ್ಸಹಿತ ಮದೀಯ ಎದೇವಾಖಿಲ ಸದ್ವಿಧೇ ಯತ್ಕಾಯ ವಾಕ್ಚಿತ್ತಭವಂ ಅದರ್ಚನ ಆ ಸಂಪೂರ್ಣ ದರ್ಬಾರಿನಲ್ಲಿ ಕೂತು ಪರಮಾತ್ಮ ಮೊದಲನೇ ದಿವಸ ಆ ದರ್ಬಾರ ವೈಭವದಲ್ಲಿ ಚಕ್ರವರ್ತಿಯಾಗಿ ಏನಾರು ಆದೇಶ ಕೊಡಬೇಕಲ್ಲ ಏನು ಆದೇಶ ಕೊಡಬೇಕು ಸೇವಾ ಮಾಡಿದವರಿದ್ದಾರು ಬಹಳ ಜನ ಕಾದವರಿದ್ದಾರೆ ಮನೆಯಲ್ಲೇ ಕೂತ್ ಸೇವಾ ಮಾಡಿದವರು ಜೊತೆಯಲ್ಲಿ ಬಂದು ಮಾಡಿದವರು ಪ್ರಾಣತ್ಯಾಗ ತನಕ ಕೂಡ ನಡೆಸಿದವರು ಸೀತಾನ್ವೇಷಣೆ ಮಾಡಿದವರು ಎಂಟು ಜನ ಇದ್ದಾರೆ ಅಯೋಧ್ಯ ಪಟ್ಟಣ ಪ್ರತಿಯೊ ಒಬ್ಬೊಬ್ಬರು ಅವರೊಂದು ರೀತಿಯಲ್ಲಿ ಸೇವಾ ಮಾಡಿದ್ದಾರೆ ಅವೆಲ್ಲನ ಕುರಿತು ಮಾತಾಡಬೇಕಲ್ಲ ನಮ್ಮ ನಮಗೆ ಎಲ್ಲರಿಗೂ ಕುತೂಹಲ ಪ್ರತ್ಯೇಕ ಪ್ರತ್ಯೇಕ ಪ್ರತಿಯೊಬ್ಬರೂ ಸೇವಾ ಮಾಡಿದ್ದಾರೆ ಆ ಮಾತು ಪರಿಪಾಲನೆ ಮಾಡಿದ್ದಾರೆ ಇವೆಲ್ಲ ಮಾಡಿದವರಿಗೂ ಕೂಡ ಹೇಳಬೇಕಲ್ಲ ಸರ್ವೈರ್ಭವದ್ಬೀವಿಲ್ಲೇನು ಸೇರಿದ್ದೀರಿ ಎಲ್ಲರಿಂದಲೂ ಸುಕೃತಂ ನೀವೇನೇನು ಮಾಡಬೇಕೋ ಎಲ್ಲ ಒಳ್ಳೆ ಕೃತ್ಯಗಳನ್ನೇ ನಡೆಸಿದ್ದೀರಿ ಇದೇ ಕರ್ತವ್ಯ ಇದನ್ನೇ ಮಾಡಬೇಕು ಮನೋವಾ ಕಾಯ ಸಾಹಿತ್ಯ ಮನಸು ವಾ ಕಾಯ ಇರದೇ ಮೂರು ಒಂದು ಮನಸ್ಸಿನಿಂದಾಗಿ ಮನಸ್ಸಿನಲ್ಲಿ ದುರಾಲೋಚನೆ ಇರಬಾರ್ದು ಅಲ್ಲಿ ಮಾಡೋದಾದರೂ ಭಗವಂತನ ಪೂಜಾ ಏನಿದೆ ಅದೇ ಕ್ರಮದಲ್ಲೇ ನಿರಂತರವಾಗಿ ಬೆಳಗ್ಗೆ ರಾತ್ರಿಯ ತನಕ ಮನಸ್ಸಿನ ವೃತ್ತಿ ಎಲ್ಲಿರಬೇಕು ಭಗವಂತನ ಕಡೆಗೂ ಹೋಗ್ತವೆ ಮಾತಾಡಿದರೆ ಅದು ಭಗವಂತನಿಗೆ ಪ್ರಿಯವಾಗಿದೆಯಾ ನೋಡಿ ಮಾತಾಡಿದ್ರು ಇನ್ನು ವಾಗ್ವ್ಯಾಪಾರ ಮನೋವ್ಯಾಪಾರ ಇವೆರಡೂ ಸ್ವಲ್ಪ कणु स्व कष्ट कूड़ा कहक व्यापार मे शारीरक अदंत व्यवस्थे माकु कगवत्स आ कई का वो अब भगवत्स मनोवा सहित मदीय ऐत ऐतावे अखिल सत्वेय एला सज्जन ना मदल शासन इतने सकल व्यापार नूजात्मक ಅದನ್ನೇನರ್ಥ ಅಲ್ಲಿಗೆ ವೈಷ್ಣವ ಸಿದ್ಧಾಂತವನ್ನೇ ಇಡಿ ರಾಜ್ಯದಲ್ಲಿ ಚಾಲ್ತಿಗೆ ತರ್ತಾ ಇದ್ದಾನೆ ಪರಮಾತ್ಮ ಯತ್ ಕಾಯಚಿತ್ತಭವಂ ಅದರ್ಚನ ಇದನ್ನೇ ಏನಂತಾರೆ ವಾಕ್ಕಾಯಚಿತ್ತದಿಂದಲೂ ಬಂದಂತಹ ನನ್ನ ಪೂಜಾ ಅಂತ ಕಲಿಸಿಕೊಡುತ್ತೆ ಭಕ್ತಿ ಮುಕ್ತಿ ಪ್ರಧಾನ ಪ್ರತಿ ಕರ್ತೃತಾನೇ ಸರ್ವಸ್ ಜಾಥೋ ಭತಾಂಬೇತಾ ಇಷ್ಟಲ್ಲ ನಾವು ಮಾಡಿದಾಗ ನೀ ಏನ್ ಕೊಡ್ತೀ ಅಂತ ಕೇಳಿತೀನಿ ಹೌದು ಅಲ್ಲು ನಿಮಗೇನು ಕೊಡ್ತೇನೆ ಏನಾರು ನನಗೆ ನನಗೆ ಕೆಲಸ ಮಾಡಿದ್ರೆ ನಾನು ಏನಾರು ಕೊಡಬೇಕು ದೇವತೆಗಳಿಗೆ ಪೂಜಾ ಮಾಡಿದ್ರೆ ಹೊರ ಕೊಡ್ತಾರೆ ಹಾಗೆ ನನಗೆಲ್ಲರೂ ನೀವು ಪ್ರತಿನಿತ್ಯ ಸೇವಾ ಮಾಡಿ ನಾನೇನು ಕೊಡ್ತೀನಿ ಪ್ರತಿ ಕರ್ತೃತ ಪ್ರತಿಯಾಗಿ ನಾನೇನಾರು ಮಾಡಬೇಕಲ್ಲ ನಿಮಗೆ ಮುಕ್ತಿ ಪ್ರಧಾನೇನ ಮುಕ್ತಿ ಕೊಡ್ತೀನಿ ನೀವು ಸಂಸಾರದಿಂದಲೇ ಬಿಡುಗಡೆ ಈ ಚಿಕ್ಕ ರೋಗ ಬರುತ್ತೆ ಯಾವುದಾಗುತ್ತೋ ಇದಾಗುತ್ತೆ ಅದಾಗುತ್ತ ಇದಾಗುತ್ತ ಹಾಗಾಗುತ್ತ ಈಗಾಗುತ್ತೆ ಬರೆಯ ಆತಂಕದ ಸಂಸಾರ ಏನಿದೆ ಯಾವ ಕ್ಷಣಕ್ಕೆ ಏನು ಬೇಕಾರ ಹಾಕೊಡ್ಬೋದು ಎಷ್ಟು ಮದುವೆಗಳನ್ನ ಮುಂಜಿಗಳನ್ನು ಏನೇನು ಹಾಕ್ಕೊಂಡಿದ್ರು ಈ ಎಲ್ಲ ಹೋಯ್ತು ಏ ನಮ್ಮ ಲೆಕ್ಕಾಚಾರ ಏನೇನು ಇರುತ್ತೆ ಏನೋ ಸಂಪತ್ತಿದೆ ಏನೋ ಆದಿದೆ, ಏನೋ ಇದಿದೆ ಏನು ವಿಕಾರ ಮಾಡಿಬಿಡ್ತೇನೆಲ್ಲ ಬಂದು ಏನೇ ಏನಾರು ತಪ್ಪಿಸಲು ನೋಡು ಇಡೀ ಪ್ರಪಂಚಕ್ಕೆ ಬಂದು ಕೂತಿದ್ದು ದೊಡ್ಡ ರೋಗ ಮಹಾಮಾರಿ ಓಡಿಸಿದೆ ಅದನ್ನ ಏನಾರು ಮಾಡ್ಲಿಕ್ಕೆ ಯಾವ ಕ್ಷಣಕ್ಕೆ ಏನಾಗುತ್ತೆ ಗೊತ್ತಿಲ್ಲ ಸೂಚನೆ ಕೊಡ್ತಾನೆ ದೇವರು ಸೂಚನೆ ಕೊಡ್ಬೋದು ಅಷ್ಟು ತಪ್ಪಿಸ್ಲಿಕ್ಕಾಗೋಲ್ಲ ಹೆಸರಾಜರು ವೃಂದಾವನ ಶಿಥಿಲ ಆಯಿತು ಅದಕ್ಕೆ ವಿಕಾರಗೊಳಿಸುದ್ದು ಆಗಲೇ ಸೂಚನೆ ಸಿಕ್ಕಿತ್ತು ಏನೋ ಬಾರಿ ದೊಡ್ಡ ಆಪತ್ತು ಬರೋದಿದೆ ಇಡಿ ಪ್ರಪಂಚಕ್ಕೆ ಭಾರಿ ಆಪತ್ತು ಬರೋದು ವರ್ಷದೊಳಗೆ ಹಿಡಿತು ಎಂಥ ಮಳೆಗಳು ಏನೇನು ಕತೆ ಭೂಕಂಪಗಳೇ ಎಚ್ಸತಿ ಆಗೋದಿ ಎಂತಹ ಮಹಾಮಾರಿ ಓದಿ ಇಡೀ ಪ್ರಪಂಚ ಮುಖ ಮುಚ್ಚಿಕೊಂಡು ಓಡಾಡ್ತಾ ಇದ್ದಾರೆ ಎಲ್ಲಂದ್ರಲ್ಲಿ ಓಡಾಡೋ ಹಂಗಿಲ್ಲ ಬರೆಯೇ ಆತಂಕ ಮನೆ ಬಿಟ್ಟು ಹೊರಗಡೆ ಬರೋ ಹಂಗಿಲ್ಲ ಹೊರಗೆ ಬಂದ್ರೆ ಕಾಲು ಮುರಿತೇನೆ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಯಾವ ಕ್ಷಣಕ್ಕೆ ಏನಾಗೋಗುತ್ತೆ ಹೆಣ್ಣಿಗೆ ಬರೋಲ್ಲ यदू निश्चित अ इंत यह रोग अलगे प्रतीक्षण इदर्ताने बल सत्तो मुड़तीवो यो कड़े भय इंत भयद मुक्ति निगे मुक्ति अगेनू अल इन्हें हदरो दुख पड़ोस्टे यातको धिधम भय क्यों तो दुखगण नवंति यति जन्म जरा मृति जन्म जरा सहयक हदर बे हलीर बे ಅಯ್ಯಯ್ಯೋ ಇದ್ದದ್ದು ಕಳ್ಕೊಂಡ್ಬಿಡ್ತೀವಲ್ಲ ಅಂತ ಮುಪ್ಪು ಮುಂತಾದವುಗಳೇ ಹೇಳಿದ್ರು ಈ ಮೂರು ಇಲ್ಲ ಮೇಲೆ, ಈ ಭಯನೇ ಇಲ್ಲ ಅಂದಮೇಲೆ ಇನ್ಯಾವ ದುಃಖ ಬರುತ್ತೆ ಪಂಡಿತಾಚಾರ್ಯ ನಿರೂಪಣೆ ಮಾಡುವ ಶೈಲಿ ಮಧ್ಯ ವಿಜಯದಲ್ಲ ಅವರು ಹೇಳಿದ ಕ್ರಮ ನಭವಂತಿ ಯತ್ರ ಪ್ರತಿಜನ್ಮ ಜರಾ ತ್ರಿವಿಧಂಭಯಂಕಿಮುತ ದುಃಖ ಗಣಹ ಇಂಥ ಕ್ರಮದಲ್ಲಿರುವ ಮೋಕ್ಷ ಅದನ್ನು ನಿಮ್ಗೆ ಕೊಡ್ತೇನೆ ನಾವು ಮಾಡಿದ್ದೆ ಎಷ್ಟು ರೀ ದೇವ್ ಕೊಟ್ಟಿದ್ದೆ ಎಷ್ಟ್ರಿ ಒಮ್ಮೆ ಅದನ್ನು ಕಳೆದ ರೋಗ ಕಳೆದ ಮೇಲೆ ಮತ್ತೆ ರೋಗ ಬರುತ್ತಾ ಅಂತ ಹೇಳೋಷ್ಟು ಅದು ವಾಸಿ ಆಯ್ತು ಅಷ್ಟೇನೇ ಅದು ಅದು ಮೋಕ್ಷಾಂತದಲ್ಲಿ ಶಾಶ್ವತವಾಗಿಯೇ ಈ ರೋಗವನ್ನು ವಾಸಿ ಮಾಡಿತ್ತು ಪ್ರಕೃತಿ ಬಂಧನವನ್ನೇ ಕಳೆದಿತ್ತು ಹನುಮತೋನ ಪ್ರತಿಕರ್ತೃತ ಭಕ್ತ ನಿರೂಪದೇ ಇನ್ನೊಂದು ದೊಡ್ಡ ಮಾತಾಡಿ ತಾನೆ ಪರಮಾತ್ಮ ಇಷ್ಟಲ್ಲ ಒಬ್ಬೊಬ್ರಿಗೂ ಅವರಿಗೆಲ್ಲ ಹೇಳಿ ಆ ಧನ್ಯರ್ಬೋ ಅಂತ ಅನ್ಕೊಳ್ತಾ ಇರ್ಬೇಕಾದ್ರೆ ಹನುಮಪ್ಪನನ್ನು ನೋಡಿ ಪಾದದಲ್ಲಿ ಕೂತ್ಬಿಟ್ಟಿದ್ದಾರೆ ನಿಮ್ಗೆ ಏನು ಕೊಡ್ಲತ್ತ ಇವರಿಗೆಲ್ಲ ಏನೋ ಕೊಟ್ಟುಬಿಟ್ಟೆ ಅವ್ರು ಮಾಡಿದ್ರು ಅವ್ರಿಗೊಂದು ಪ್ರತಿಯಾಗಿ ಕೊಟ್ಟು ಬಿಟ್ಟೆ ಅಂತ ನೀವು ಇಷ್ಟು ಮಾಡಿದ್ದಾರಲ್ಲ ನಿಮಗಿಷ್ಟು ಕೊಟ್ಟೆ ೊಂದು ಮಾಡಿದ್ಯಿನೇನ್ ಕೊಡ್ಲಿ ಇನ್ನ ಎಲ್ಲ ಮಾಡ್ತಿ ಯಾಕೆ ಮಾಡ್ತಿ ಅಂದ್ರೆ ಏನ್ ರಾಮದೇವ ಪುರುಷನ್ ಆಡ್ಲಿ ಸಾಕು ಅದು ಬೇಕು ಇದು ಬೇಕು ಅದಕ್ಕೋಸ್ಕರ ಇದಕ್ಕೋಸ್ಕರ ಅಂತ ಇಲ್ಲೇ ಇಲ್ಲ ನಿರೂಪಾಧಿಕವಾಗಿ ಅದಕ್ಕೊಂದು ನೆಪನೇ ಇಲ್ಲ ಆ ರೀತಿಯಲ್ಲಿ ಇಷ್ಟು ಸೇವೆ ಮಾಡಿತೀಯಲ್ಲ ಏನ್ ಕೊಡ್ಲಿ ನಿನಗೆ ನಿಮಗೆಲ್ಲ ಏನಾದ್ರು ಕೊಟ್ಟು ಪ್ರತಿಕರ್ತರು ಅಂತ ಆಗ್ಬಿಡ್ಬಹುದು ನಾನು ಇಷ್ಟು ಮಾಡಿದ್ದೆ ಅದಕ್ಕೋಸ್ಕರ ಪ್ರತಿಯಾಗಿ ಮಾಡಿಬಿಟ್ಟೆ ಅವ್ನು ಏನ್ ಮಾಡಲಿ साइल मद्भक्त ज्ञानपूर्त आगे परमात्म आलु चाहे भाग इंडी तुम्हारे प्रार्थना परमात्मे भाग तुम्हें मुख्यवाद प्रसंग विशेष मद्भक्त ज्ञानपूर्त अल प्रोन्नति स्थर्य धैर्य स्वाभाव्याधिक तेजस्वती ಕಷ್ಟಿತ್ ಶೇಷ ರುದ್ರಣಸ್ರಾಶುಲ್ಮುನಾ ಸಾಧಮೇಕ್ಷ್ಯ ಏನು ಕೊಡ್ಲಿ ಅದು ಕೊಡ್ಲ ಇದು ಕೊಡ್ಲ ಬೇರೆ ಬೇರೆದೆಲ್ಲ ವಿಚಾರ ಮಾಡ್ತಾನೆ ಪರಮಾತ್ಮ ಸಕಾಗುವ ಯಾವ್ಯಾವದಲ್ಲ ಇಷ್ಟು ಸೇವೆ ಮಾಡಿ ಮದ್ಭಕ್ತ नक्ति आ भक्त भक्ति अस्ु प्रीति यार दार तपु नड़ीत कर्क हेत हो इन आलोचन आज ज्ञान आगे ज्ञानपूर्तवलिक मतबरी अदरत अरुपीक बल प्रोन्नति स्थैर्य धैर्य स्वाभाव्याधिक ಸುಮತಿ ದಮ ಶಮೇಶು ಅಷ್ಟಿತ್ ಇಷ್ಟು ದೊಡ್ಡ ಗುಣಗಳ ದೊಡ್ಡ ಪಟ್ಟಿಯನ್ನು ಕೊಡ್ತಾ ಪರಮಾತ್ಮ ಇವಾಗ ಯಾವುದೂ ಅನುಪದ ಅದು ಉಪಾಧಿಯಿಂದ ಅಂದರೆ ಸಾಂದರ್ಭಿಕವಾಗಿ ಬಂತಪ್ಪ ಆಮೇಲೆ ಹೋಯಿತು ಅಂತ ಹೀಗಿಲ್ಲ ಎಲ್ಲವೂ ಸ್ವಾಭಾವಿಕನೇ ಸಹಜವಾಗಿಯೇನೇ ಏನಾ ಜ್ಞಾನ ಭಕ್ತಿ ಇದರ ಮೇಲೆ ಅಧಿಕವಾದಂತಹ ಬಲ ಅದರಂತೆ ಪ್ರೋನ್ನತಿ ಉನ್ನತಿಯು अत्युनवाद स्थैर्य हीते हीये माते ही नड़ते हीगे नड़ीते अद स्थैर्ये बेव धैर्य बौद्धिकवान व्यवस्थे धैर्य अौद्धिक व्यवस्थे अंतर्थ अलू अदरते इन स्वाभाविक सहज वे अत्यधिक यार निर्गू आवेली बल आगे ज्ञान आगली ಬೇರೆ ಹಿಂಗೆ ಯಾವುದೇ ಕೂಡ ತೊಗೊಂಡ್ರು ಅದರಲ್ಲಿ ಶಾರೀರಿಕ ಕಾಂತಿಯಿಂದ ಹಿಡ್ಕೊಂಡು ಎಲ್ಲದರಲ್ಲೂ ಸ್ವಭಾವದಿಂದಲೇ ಅಧಿಕ ಕಪಿಗಳೆಲ್ಲ ನೋಡ್ತಾ ಇರಬೇಕಾದ್ರೆ ಇವರು ನೋಡಿದ್ರೆ ಆ ಕಾಂತಿಯ ಬೇರೆ ಏನು ಬೇಡ್ರಿ ಹನುಮಂತ ದೇವ್ರ ವಿಗ್ರಹ ನೋಡಿದ್ರೆ ಕಾಣುತ್ತೆ ಸಾಮಾನ್ಯ ಕಪಿಗಳನ್ನೆಲ್ಲ ನೋಡ್ತೀವಿ ನಾವು ಅದಕ್ಕೆ ಅನೇಕ ಜಾತಿಗಳನ್ನೆಲ್ಲ ನೋಡ್ತೇವೆ ಅದು ಸುಂದರವಾಗಿ ಕಾಣುತ್ತೆ ಯಂತ್ರೋದ್ಧಾರ ಹನುಮಪ್ಪ ಇದು ನೋಡ್ರಿ ಅದು ವಿಗ್ರಹ ಚಿತ್ರ ನೋಡ್ರಿ ಹೆಂಗೆ ಕಾಣುತ್ತೆ ಪ್ರಾಣಿದೇವರು ವಿಗ್ರಹಗಳಿದ್ದಾವೆಲ್ಲ ಹೆ ಕಾಣ್ತವೆ ಹಾಗಾದ್ರೆ ಅವನು ನಿಜವಾಗಿ ಇನ್ಯಾಗಿರಬಹುದಾಗಿತ್ತು ಅಲ್ಲೂ ಮೂವತ್ತೆರಡು ಲಕ್ಷಣ ಭದ್ರತರಾಗಿ ಕಪಿ ಶರೀರದಲ್ಲೂ ಕೂಡ ಆ ಸುವರ್ಣಾಧಿಕ ಕಾಂತಿ ಅವರ ವರ್ಚಸ್ಸು ಇನ್ಯಾಗಿರಬಹುದಾಗಿತ್ತು ಅವರು ಅಂದಮೇಲೆ ಅಂಥದ್ದು ಇದು ಸ್ವಾಭಾವಿ ಆಧಿಕ್ ತೇಜಸ್ಸು ಆಮೇಲೆ ಸುಮತಿ ಒಳಗಡೆಯಲ್ಲಿರ್ತಕ್ಕಂತಹ ನಿಷ್ಕಲ್ಮಷವಾದ ತತ್ವಜ್ಞಾನ ದಮ ಶಮೇಶು ದಮ ಆ ಬ್ರಹ್ಮಚರ್ಯಾದಿಗಳು ಆ ಜೊತೆಯಲ್ಲೇ ಇದ್ದು ಸುಗ್ರೀವಾದಿಗಳೆಲ್ಲ ಸ್ವಲ್ಪ ಸ್ತ್ರೀರೋ ರೂಪರಾಗಿದ್ದು ಅಲ್ಲಲ್ಲ ಕಾಣಸು ಇನ್ನು ಶ್ರಮ ಸದಾ ಭಗವನ್ನ ಇಷ್ಟವಾದ ಬುದ್ಧಿ ಇನ್ನು ಸಹಜವಾಗಿ ಇನ್ಯಾವುದು ಬೇಡವೇ ಬೇಡ ಬಲಾತ್ಕಾರದಿಂದ ವಾಣಿಟ್ಕೊಂಡು ಕೂತಿದ್ದಲ್ಲ ಯಾವ್ಯಾವಳ್ಳೆ ಪ್ರತಿಷ್ಠೆಗೆ ಅಂತಲ್ಲ ಸಹಜವಾಗಿ ಅವ್ರಿಗೆ ಅದೇ ಹೆಚ್ಚು ಇಷ್ಟ ಅದೇ ಪ್ರೀತಿ ಇಂಥ ಒಬ್ಬ ವ್ಯಕ್ತಿಯನ್ನ ಇನ್ಯಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಈ ವ್ಯಕ್ತಿತ್ವವನ್ನು ಎಲ್ಲರೂ ಕಂಡಿದ್ರು ಅವರು ವ್ಯಕ್ತಿತ್ವ ಇದೆ ಅನ್ನೋದನ್ನು ಅದಕ್ಕೆ ಪರಮಾತ್ಮ ಅಂತ ಅನ್ನೋದನ್ನಲ್ಲ ಮ್ಭಕ್ತವು ಜ್ಞಾನಪೂರ್ತವು ಅನುಪಧಿಕ ಬಲಪ್ರೋನ್ನತಿ ಸ್ಥೈರ್ಯ ಧೈರ್ಯ ಸ್ವಾಭಾವ್ಯ ಆಧಿಕ್ ತೇಜಸ್ವಧಿ ದಮಶಮೇಶವೂ ಅಸ್ಯ ತುಲ್ಯೋ ನಕ ಇದಿಷ್ಟರಲ್ಲೂ ಕೂಡ ಈತನಿಗೆ ಸಮಾನ ಯಾವೂ ಇಲ್ಲ ಎಲ್ಲರೂ ಕೂಡ ಹೌದು ಹೌದು ಹೌದು ನಾವು ನೋಡಿದ್ದೇವೆ ನಾವು ನೋಡಿದ್ದೇವೆ ಯಾರಿಗೂ ಮಾತ್ಸರಿ ಇರಲಿಲ್ಲ ಅವ್ರ ಗುಣ ನೋಡಿದವರಿಗೆ ಎಲ್ಲರಿಗೂ ಕೂಡ ಹೌದು ಹೌದು ಅಂತ ಉದ್ಗಾರ ತೆಗಿತಾರೆ ರಾಮರಾಜ್ಯ ಆಗಿತ್ತು ಯಾಕೆ ಅವರವ್ರಿಗೆ ಬೇಕೇನು ಬೇಕೋ ಅದನ್ನ ತುಂಬ ಕೊಟ್ಟಿದ್ನಲ್ಲ ತಮಗೆ ಏನಾದ್ರೂ ಕೊರತೆ ಆಗತ್ತೆ ಅಂತಂದಾಗ ಮಾತ್ರ ಮಾತ್ಸರಿ ಕೆಲಸ ಮಾಡುತ್ತೆ ನಮಗೇನ್ ಬೇಕೋ ಅದು ಹೇರಳವಾಗಿದೆ ಅಂತಂದಾಗ ಬೇರೆಯವ್ರದ್ದು ಕಿತ್ಕೊಳ್ಳಕ್ಕೆ ಹೋಗಲ್ಲ ಯಾರು ಮೋಕ್ಷದ ವ್ಯವಸ್ಥೆ ಹೀಗೆ ಇರೋದು ಅದಕ್ಕೆಲ್ಲಿ ಮಾಚ್ಚರ್ಯಾದಿಗಳು ಕೆಲಸ ಮಾಡಲ್ಲ ಅಲ್ಲ ಹೀಗಾಗಿ ವಿಶೇಷ ರುದ್ರ ಸುಪರ್ಣ ಅಪಿ ಊರುಗುಣ ಸಮೇತವು ನೋ ಸಹಸ್ರಾಂಶ ತುಲ್ಯ ಅದು ಶೇಷದೇವರು ಇರಬಹುದು ರುದ್ರದೇವರು ಗರುಡದೇವರು ಯಾರೇ ಆಗಿರಲಿ ಇವರಿಗೆ ಸಹಸ್ರಾಂಶ ಸಾವಿರದ ಒಂದು ಪಾಲು ಅಲ್ಲ ಇವರು ಯಾರು ಯಾರಿಗೆ ಮುಖ್ಯ ಪ್ರಾಣನೇ ಈ ಹನುಮಂತನಿಗೆ ತೋರಿಸ್ತಾ ಅಸ್ತಿ ಎತ್ತಸ್ ಮದೀಶಂ ಅಂತಹ ಮದೀಶಂ ಪದ ನನಗೆ ಏನು ಪದ ಇದೆಯಲ್ಲ ನನ್ನ ಸ್ಥಾನ ಏನಿದೆಯಲ್ಲ ನಾನು ಎಲ್ಲಿ ಏನು ಕೋತು ಉಪಭೋಗ ಮಾಡಿದ್ರು ಸಂಸಾರ ಸೃಷ್ಟಿಯಾದ ದಿಶೆಯಲ್ಲಿ ಎಲ್ಲ ಕಡೆಯಲ್ಲಿ ನಿಂತು ಏನಾರು ಉಪಭೋಗ ಮಾಡುತ್ತೆ ನನ್ನ ಎಲ್ಲವನ್ನು ಸಾರ್ಧಮೇ ವೋಪಭೋಕ್ಷೇ ಎಲ್ಲಿ ಏನು ನಡೆಸಿದ್ರು ಸಾಧಾರಣವಾಗಿ ಯಾವ್ದಾನ ದೊಡ್ಡ ದೊಡ್ಡ ದೊಡ್ಡ ಹೀಗೆ ಹೇಳ್ಬೋದು ಯಾವ್ದಾರು ದೊಡ್ಡ ಕಾರ್ಯಕ್ರಮ ಈ ವ್ಯಕ್ತಿಗೆಲ್ಲೇ ಬರೋದು ಬರಲ್ಲ ಸಂಗೀತ ಸಂಗೀತ ಇನ್ಯಾರು ಸರಿ ಹೋಗಲ್ಲ ಹಾಗಿದ್ದಾಗೆ ಎಲ್ಲಿ ಏನನ್ನು ಉಪಭೋಗ ಮಾಡಿದ್ರು ಅಲ್ಲ ಅಮ್ಮಪ್ಪ ಇರ್ಬೇಕು ಅವ್ನ ಜೊತೆಯಲ್ಲೇ ನಾ ತೊಗೊಂಡು ತಕ್ಕನಕ್ಕೆ ಅವ್ನ್ ಕೊಡ್ಬೇಕು ಅವನ್ ತಿನ್ಬೇಕು ನನ್ನ ಎದುರು ಬೆಳೆಗಾರ ಪೂಜೆ ಆಗ್ತಾ ಇರ್ಲಿ ಮತ್ತೊಬ್ಬರಿಗೆಲ್ಲೇ ಸಹಭೋಗ ಸೌಖ್ಯ ಅಂತ ಹೋಗ್ತಾರೆ ಸಹಭೋಗ ಸಹಭೋಗ ಅಂತ ಅಂತ ಇಲ್ಲ अदर विवरण आचार्य तोरसिक्त सह सह भुन जोतियादेल उपभोग अनुभवस्तने जोतियल नंबा तक को देव नैवेद्य पात्र हमें तत्काले समग्र ए नैवेद्यमुग पद्धतू क्रम इेपुर ची के चंदे हत ತುಮಕೂರು ಹತ್ತಿರದಲ್ಲಿ ಬರುತ್ತೆ ತುಮಕೂರು ಹತ್ತಿರದಲ್ಲೇ ಆ ಗ್ರಾಮದಲ್ಲಿ ಈ ಗುತ್ತು ಹಾಗೆ ನಡೆಯುತ್ತೆ ವಿಚಿತ್ರ ಬಹಳ ಸತ್ಯ ಅಲ್ಲಿ ದೊಡ್ಡ ಪ್ರಾಣಿದೇವರು ನಾನು ನೋಡ್ಲಿಲ್ಲದ್ದು ಕೇಳಿದ್ರು ಅಲ್ಲಿ ಜಾತ್ರೆ ಹೊತ್ತಿಗೆಲ್ಲ ಮಾಡಿದಾರಲ್ಲ ಏನ್ ಅಡುಗೆ ಮಾಡಿದ್ದಾರೆ ಒಂದು ತಟ್ಟೆ ತಗೊಂಡ್ಬಿಟ್ಟು ತಗೊಂಡಿಷ್ಟು ಎಲೆ ಬಾಳೆ ಎಲೆ ಹಾಕೊಂಡು ಬಂದ್ಬಿಟ್ಟಿದ್ದ ಅಡುಗೆ ಏನೇನು ಯಾವ ಪಾತ್ರಲ್ಲಿ ಜಾತ್ರೆಗೆ ಎಷ್ಟು ದೊಡ್ಡ ರಾಶಿ ಅನ್ನಾಗಿನ್ನ ಆಗಿರುತ್ತೋ ಅಷ್ಟು ಅನಪ್ಪನಿತೆ ಸಮಗ್ರ ನೈವೇದ್ಯ ಆಗಬೇಕಿದ್ದು ಪೂರ್ಣ ನೈವೇದ್ಯ ಕ್ರಮ ಅಂತ ಅಷ್ಟು ರಾಮದೇವರಿಗೆ ಏನು ನೈವೇದ್ಯ ಆಗಿತ್ತು ಅಷ್ಟೂ ನೈವೇದ್ಯ ಆಗಬೇಕು ಹನುಮಪ್ಪನಿಗೆ ಅಲ್ಲಿ ಪದ್ಧತಿ ಪರಮಾತ್ಮ ಏ ತಾ ಸ್ವೀಕಾರ ಮಾಡಿಬಿಡ್ತಾ ನನ್ನೆಲ್ಲ ಹನುಮಪ್ಪನ ನಿಮ್ಮ ಪಾಲ್ಗ ಜೊತೆಯಲ್ಲಿ ಸ್ವೀಕಾರ ಮಾಡಿದ ನಾನು ಅಂತ ಇಷ್ಟು ಅವರಿಗೆ ಸೌಖ್ಯ ಕೊಡ್ತಾ ಪೂರ್ವಂಜಿಗಾಯ ಭುವನ ದಶಕಂದರೋ ಸೌ ಅಬ್ಜೋದ್ಭವಸ್ಥೆ ಭರತ ಇಷ್ಟು ವಿಚಿತ್ರ ಅಂತಂದ್ರೆ ಇಡೀ ಭುವನವನ್ನ ದಶಕಂಧರ ಎಲ್ಲ ಕಡೆ ಗೆದ್ದಿದ್ದ ಅದು ಬ್ರಹ್ಮದೇವರ ಹೊರ ಇತ್ತು ಅದರಿಂದಾಗಿ ನಚತಂಕದಾಚಿತ ವಾಯುದೇವರಿಗೆಲಿಲ್ಲ ಈ ಕೆಲವು ಸತ್ಯಗಳನ್ನಲ್ಲಿ ಈಗ ಹೊರಗಾಗ್ತಾನೆ ಪರಮಾತ್ಮ ಇದೆಲ್ಲ ಅಯೋಧ್ಯ ಖಂಡದ ಕಡೆಯ ಭಾಗದಲ್ಲಿದೆ ಅದನ್ನು ಇಲ್ಲಿ ಹೊರಗಾಗ್ತಾನೆ ಪರಮಾತ್ಮನೇ ಕಶ್ಚಿಜುಗಾಯ ಪುರೂಹೂತ ಸುತ ಕಪಿತ್ವಾ ವಿಷ್ಣೋರ್ ವರಾತ್ ಅಜಯದ ಅರ್ಜುನ ಯುವ ಚೈನಂ ಇನ್ನು ಯಾರು ಗೆಲ್ಲಿಕ್ಕಾಗಿರಲಿಲ್ಲ ಈ ಎಲ್ಲರ ಮಧ್ಯದಲ್ಲಿ ತೋರಿಸ್ಕೊಡ್ತಾನೆ ಪರಮಾತ್ಮ ಇದಕ್ಕೆ ಯಾರು ಕೂಡ ಪ್ರತಿಯಾಗಿ ಮಾತಾಡಬಾರದು ಅಂತ ಉದಾಹರಣೆಗಳನ್ನು ಕೊಡ್ತಾರೆ ಮೂಲ ರೂಪದಲ್ಲೂ ಕೂಡ ಎಲ್ಲರನ್ನೂ ಗೆದ್ದಿದ್ದ ರಾವಣ ಯಾವ ದೇವರನ್ನು ಗೆದ್ದಿದ್ದ ಇಂದ್ರದೇವರಿಗಿದೆ ಇಂದ್ರದೇವನ ಮಗನೇ ತಗೊಂಡ ಕಟ್ಟಾಕ್ಬಿಟ್ಟಿದ್ದ ಹೀಗೆಲ್ಲ ಒಬ್ಬೊಬ್ಬರನ್ನು ಗೆದ್ದಿದ್ದಾಗಿತ್ತು ಆದರೆ ಹನುಮಪ್ಪನ ಅವ್ರದ್ದು ಮೂಲ ರೂಪದಲ್ಲಿ ಕಪಿಲ ರೂಪದಲ್ಲಿ ಪರಮಾತ್ಮನನ್ನ ಕಪಿಲ ರೂಪದ ಭಗವಂತನನ್ನು ಮೂರು ಕೋಟಿ ರೂಪಗಳಿಂದ ಸೇವೆ ಮಾಡ್ತಾ ಇದ್ದಾರ ಈ ಪ್ರಸಂಗದಲ್ಲಿ ಗೊತ್ತಾಗಿದ್ದದು ಪ್ರಸಂಗದಲ್ಲ ನನಗೆ ವ್ಯಕ್ತೀಕರಿಸಿ ಹೇಳ್ತಾರೆ ಅಲ್ಲಿ ಹೋಗುವಂತು ಅಲ್ಲಿ ಮುಖ್ಯ ಪ್ರಾಣದೇ ಅವರನ್ನ ಗೆಲ್ತೇನೆ ಅಂತ ಹೋಗ್ತಾನೆ ಯಾರು ಈ ರಾವಣ ಹೋದಾಗ ಬರೀ ಒಂದು ರೂಪದಿಂದ ಹೊರಗೆ ಬಂದು ಅವನಿಗೆ ಫೂತ್ಕಾರಿ ಮಾಡಿದ್ರಂತೆ ಸುಮ್ಮನೆ ಊದಿದ್ರಂತೆ ಮನೆ ಬಾಗಿಲಲ್ಲಿ ಬಂದು ಬಿದ್ದಿದ್ದಂತೆ ಆ ಲೋಕ ಇವನು ಬಂದು ಬಿದ್ದಿರೋದಲ್ಲಿ ವಾಯು ಲೋಕದಿಂದ ಇಲ್ಲಿ ಬಂದು ಬಿಡ್ತಾನೆ ಮನೆ ಬಾಗಿಲಲ್ಲಿ ಬಂದು ಬಿದ್ದವನಿಗೆ ಮೂರು ತಿಂಗಳ ಎಚ್ಚರಿಕೆ ಇಲ್ಲ ಕೋಮ ರಾವಣನಿಗೆ ಹಿಂಗಾಯ ಆ ತಂಟೆಗೆ ಹೋಗಿರಲಿಲ್ಲ ಇದು ಮೂಲ ರೂಪದಲ್ಲಿ ಆಗಿತ್ತು ಅದನ್ನು ಹೇಳ್ತಾ ಅದನ ಕಚ್ಚಿಚ್ಚಿಗಾಯ ಪುರುಹುತ ಸುತ ಕಪಿತ್ವ ಪುರುಹೂತನ ಮಗ ಇಂದ್ರನ ಮಗ ಆತ ಮಾತ್ರ ಮಾಡಿದ್ದ ಅದು ಕಪಿ ಆಗಿದ್ದರಿಂದಾಗಿ ಆತ ಒಬ್ಬ ಗೆದ್ದಿದ್ದ ಅಯ್ಯಲ್ಲ ಕಪಿಗುಡಿಗಲ್ಲಿ ಕಾಗೋಲ್ಲ ಮತ್ತೆ ಆತನಿಗೆ ಇನ್ನೂ ವಿಶೇಷ ಬಲ ಇತ್ತು ಇವನಿಗೆ ಕೊರತೆ ಇತ್ತು ಇವನದನ್ನು ಕೇಳಿಕೊಂಡಿರಲಿಲ್ಲ ಮನುಷ್ಯರು ಕಪಿಗುಡಿಗಳನ್ನೆಲ್ಲ ಉದಾಸೀನ ಮಾಡಿದ್ದ ರಾವಣ ಅದಕ್ಕೆ ವಾಲಿಯೊಬ್ಬ ಮಾತ್ರ ಗೆದ್ದಿದ್ದ ರಾವಣನನ್ನು ಅವನು ಕಪಿ ಆದ್ದರಿಂದ ಇನ್ನು ವಿಷ್ಣುವ್ರ ವರ ಅದು ಇನ್ನು ದತ್ತಾತ್ರೇಯ ರೂಪಿ ಪರಮಾತ್ಮನ ವರ ಇತ್ತಾದ್ರಿಂದಾಗಿ ಅರ್ಜುನ ಒಬ್ಬ ಗೆದ್ದಿದ್ದ ಯಾವ ಅರ್ಜುನ ಈ ಅರ್ಜುನ ಅಲ್ಲ ಮತ್ತು ಪಾರ್ಥಾರ್ಜುನ ಅಲ್ಲ ಮತ್ತಿನ್ಯಾವ ಅರ್ಜುನ ಕಾರ್ತಗಿರಿ ಅರ್ಜುನ ಕೃತಗಿರಿಯನ ಮಗ ಇದ್ದ ಅರ್ಜುನ ಅಂತ ಯಾವುದೋ ವಂಶದಲ್ಲಿ ಬಂದು ಆತ ಒಬ್ಬ ಈತನ ಗೆದ್ದಿದ್ದ ಅದೊಂದು ಪ್ರಕರಣ ಇದೆ ಸಾವಿರಾರು ಸ್ಫಟಿಕ ಲಿಂಗ ನವರತ್ನಗಳ ಲಿಂಗ ಇನ್ನೊಂದು ಭಂಗಾರದ್ದು ಅದು ಲಿಂಗಗಳು ಎಲ್ಲ ನಮ್ಮಲ್ಲಿ ಅವ್ರು ಕೊಟ್ಟಿದ್ದು ಇವ್ರು ಕೊಟ್ಟಿದ್ದು ಅಂತ ಇದ್ರ ಪೀಠ ತುಂಬ ದೇವರು ಇಟ್ಕೊಳ್ಳೋದು ವೇ ಅಂತ ಅದೆಲ್ಲ ಇಟ್ಕೊಂಡು ಅದಕ್ಕೆ ಏನೇನು ಅಭಿಷೇಕಗಳನ್ನು ಗಂಗಾತೀರದಲ್ಲಿ ಮಾಡ್ತೇನೆ ಇಂತ ಇವನು ಕೂತ್ಕೋಬೇಕೇವನು ಗಂಗಾಧೀರದಲ್ಲಿ ನದಿ ಪಕ್ಕೇ ದೊಡ್ಡ ಸಂಸ್ಥಾನ ಹಾಕಿ ಅವನ ವೈಭವ ರಾಜ ವೈಭವ ಮಾಡ್ಲಿಕ್ಕೆ ಕುತ್ಕೊಂಡು ನೀರಿತಾಗ ಹಿಂಗೆ ಹಾಕ್ಬೇಕು ಅಲ್ಲೇನೆ ನೇರ ಬೀಳುವಂಗೆ ಅಲ್ಲಿ ಹೋಗಿ ಕುತ್ಕೊಂಡ್ ತಕ್ಷಣ ನೀರು ಆಟ ದೂರ ಹೊಟ್ಟು ಹೋಗ್ತಿತ್ತು ದೂರ ಹೋಗಿಬಿಡ್ಬೇಕು ಕೋಪ ಬರ್ತಿತ್ತು ಏಯ್ ಹಾಕಲು ಅಲ್ಲೇ ಹಾಕಲು ಅವ್ರು ಸಂಸ್ಥಾನ ಅಲ್ಲೇ ಹಾಕ್ತಿತ್ತಂತೆ ಸಂಸ್ಥಾನ ಪೀಠ ಈಟೆ ದುಮ್ಮಂದಿ ನೀರು ಕುಂಬಿಡ್ತಿತ್ತು ಎಲ್ಲ ಕೂತ್ಕೊಂಡು ಹೋಗ್ತು ಲಿಂಗ ಗಿಂಗ ಎಲ್ಲ ಉರ್ಡೋದು ಈಗ ಅನೇಕ ಯಾರು ಏನೋ ಆಟಾಡ್ತಾ ಇದ್ದಾರೆ ಅಂತ ಇದರ ಮೇಲಿನ ಪ್ರದೇಶಕ್ಕೆ ಹೋಗ್ತಾನೆ ಯಾವ ಕಡೆ ನೀರು ಬರ್ತಾಯಿದ್ದ ಅಲ್ಲಿ ಹೋಗಿ ನೋಡ್ದು ಅಲ್ಲಿ ಹೋಗಿ ನೋಡಿದರೆ ಕಾರ್ತಗಿರಿ ಅರ್ಜುನ ಅವನಿಗೆ ಕಾರ್ತಗಿರಿ ಅರ್ಜುನ ಮಹಾಬಾಹು ಅವನಿಗೆ ಸಾವಿರ ಕೈ ದತ್ತನಾಮಕ ಪರಮಾತ್ಮನ ಅನುಗ್ರಹ ಅವನಿಗೆ ನಾಲ್ಕು ವರ ತೊಗೊಂಡಿರ್ತಾನೆ ನೀನೇ ಕೊಲ್ಲಬೇಕು ಯಾರು ಇಲ್ಲಿ ಎಲ್ಲರನ್ನೂ ಗೆಲ್ಲಬೇಕು ನಾನು ದುಷ್ಟನ್ನು ವರ್ತನೆ ಮಾಡಬೇಕು ನಾನು ಹೀಗೆಲ್ಲ ಕೇಳ್ಕೊಂಡಿರ್ತಾನೆ ಆ ಅಜಯತ್ವಾದಿ ವರ ಇರುತ್ತೆ ಕಾರ್ತಗಿರಿ ಅರ್ಜುನನಿಗೆ ಇವತ್ತಿಗೂ ಆತನನ್ನು ಸ್ಮರಣ ಮಾಡಿದರೆ ದತ್ತನಾಮಕ ಪರಮಾತ್ಮನ ಅನುಗ್ರಹದಿಂದ ಕಳೆದು ಹೋಗಿದ್ದು ಸತ್ತೋಗಿದ್ದು ಬಿಟ್ಟೋಗಿದ್ದು ಎಲ್ಲ ಸಿಕ್ಬಿಡುತ್ತೆ ಅದು ದತ್ತನಾಮಕ ಪರಮಾತ್ಮನ ಅನುಗ್ರಹ ಯಾರಿಗೆ ಕಾರ್ತಿಗಿರಿಯ ಅಂತೀವಿ ಮೇಲೆ ಸಾವಿರ ಬಾವು ಹೊರ ಹಾಕಿ ಅದನ್ನು ನೀರು ಅಣೆಕಟ್ಟದ ಕಟ್ಟುದು ಹಾಕುತ್ತಿದ್ನಂತ ಅವನು ಹೆಂಡತೀರು ಬೇರೆ ಯಾತ್ೋ ಅಲ್ಲ ಅವನ ಹೆಂಡತೀರು ವಿಹಾರ ಮಾಡಲಿಕ್ಕೆ ಅವರು ಧುಮ್ಕೆ ಮಾಡಲಿಕ್ಕೆ ನೀರು ಜಾಸ್ತಿ ಬೇಕಲ್ಲ ಅದಕ್ಕೋಸ್ಕರವಾಗಿ ಹೀಗೆ ಕಟ್ಟುತ್ತಿದ್ನಂತ ತುಂಬ ಜಾಸ್ತಿ ಆಯಿತು ಅಂತ ಬಿಟ್ಬಿಡ್ತಿದ್ನ ಇಷ್ಟು ಕೋಪ ಮುಂದೋಗ್ಬಿಡ್ತು ರಾವಣನಿಗೆ ನಾ ಪೂಜೆ ಮಾಡ್ತಾ ಇದ್ದೀವಿ ಹೆಣತಿ ಜೊತೆ ಆಟ ಆಡ್ತಾ ಇದ್ದೇನೆ ಏ ಒಬ್ಬ ಯುದ್ಧ ಮಾಡ್ತೇನೆ ಏನು ಯುದ್ಧ ಮಾಡಿದ್ದೆ ಹೆಣ್ಣು ಮಕ್ಕಳು ಮುಂದೆ ಅಸಯ್ಯ ಬಾಯ್ ನಡಿ ಆಟ ಹೋಗೋಣ ಅಂತ ನಾನು ಪಂಕ್ಸಿ ಕೃಷ್ಣ ಕಾರ್ತಗಿರಿ ಆಚನ ಕಂಡುಬಿಟ್ಟು ಎಲ್ಲಾ ಹೆಣ್ಣುಮಕ್ಳು ಮುಂದೆ ಅಪಮಾನ ಆಗಿ ಹೋಗುತ್ತೆ ರಾವಣಗೆ ಇವು ಭಾರಿಗೊಳ್ಳಿರ್ತಾನೆ ರಾವಣನನ್ನು ಯಾರು ಕಾರ್ತಕಿರಿ ಆಚನ ಬಡದ್ ಕಳಿಸಿರ್ತಾನೆ ನಿಂತೆ ಬ್ಯಾಡುತ್ತಾನೆ ರಾವಣಗೆ ಇಷ್ಟೊಂದು ಪ್ರಸಂಗ ನಡೆದಿರುತ್ತೆ ಇಂದ ಅದನ್ನು ನೆನೆಸ್ತಾನೆ ಇಲ್ಲಿ ವಿಷ್ಣೋರ್ವರಾತ್ ಅಜಯ ಅರ್ಜುನಏ ವಚನ ಅರ್ಜುನ ಒಬ್ಬ ಭಗವಂತನ ವರದಿಂದಲೇ ಸಹಜವಾಗಲ್ಲ ಇದೆಲ್ಲ ಅದರಿಂದ ದತ್ತೋ ವರೋ ನ ಮನುಜಾನ್ ಪ್ರತಿವಾನರಾಮತ್ರೇ ನೋ ಬಾಲ್ ಬಾಲಿನ ಬಾಲಿಯಿಂದಲೂ ಕೂಡ ಗೆಲ್ಲಿಕೆ ಇದೇನೇ ಕಾರಣ ಯಾಕೆ ಬ್ರಹ್ಮದೇವರು ಕೊಟ್ಟ ವರ ಬಿಟ್ಟು ಅಂತ ಈ ಕವಿಗಳನ್ನ ಮನುಷ್ಯರನ್ನ ಬಿಟ್ಟು ಮನುಷ್ಯ ರಾಜನ ಸೊತು ಕೆಲವರಲ್ಲಿ ಮಾತ್ರ ಆ ವರ ವಿಶೇಷ ಶಾಲಿಗಳು ಇದ್ದವ್ರಿಗೆ ಮಾತ್ರ ಇಲ್ಲ ರಾವಣನ ಸಹಜವಾಗಿಯೇ ಶಾಲೆಯ ಬಲ ಹೆಚ್ಚು ಅದ್ರ ಮೇಲೆ ಅಬ್ಜೋದ್ಭವಸ್ ವರಮಾಶ್ಮಿಭೂಯ ರಕ್ಷೋ ಜಿಗ್ಗೆಹಂ ರಣಮುಖೆ ಬಲಿಮಾಕ್ವಯಂತಂ ಬ್ರಹ್ಮದೇವರ ವರಮನ್ನು ಕೂಡ ಮೃದು ಆತನನ್ನು ಗೆದ್ದೆ ಆತನನ್ನು ಸಂಹಾರ ಮಾಡಿದೆ ನಾ ಅಧಿಕ ಇದ್ದೇನೆ ನನಗದು ಸಾಧ್ಯನೇ ಅಂತ ನಾನು ಒಬ್ಬ ಸಾಮಾನ್ಯ ಮನುಷ್ಯನಾದ್ಯಂತ ಗೆದ್ದೆ ಎಂತ ಮತ್ತೆ ಕಾರ್ತಿಕೀರ್ಯಾರ್ಜುನ ನನ್ನ ಸಾಮ್ಯ ಹೇಳೋದಲ್ಲ ಮತ್ತೆ ಇದು ಕಾರಣ ಬೇರೆ ಇದೆ ಅಂತ ಹೇಳ್ತಾನೆ ಇನ್ನು ಬಲೇದ್ವಾ ಸ್ಥೋಹಂ ವರಮಸ್ಮೈ ಸಂಪ್ರದಾಯ ಪೂರ್ವ ಏನಮಯ ರಕ್ಷೋ ರಕ್ಷೋಸ್ಥಂ ಯೋಜ ನಮಯುತ ಪದಾಂಗುಲ್ಯ ಇದು ಇದು ಒಂದೇ ಕಡೆಯಲ್ಲಲ್ಲ ಇನ್ನೊಂದಾಗಿತ್ತು ಬಲಿಯ ದ್ವಾರಸ್ಥ ಅಲ್ಲಿ ಬಲಿಚಕ್ರ ಅದು ಎರಡು ರೀತಿಯಿಂದ ಪರಮಾತ್ಮ ವಾಮನ ರೂಪದಿಂದಾಗಿ ಬಲಿಯ ಅಂದರೆ ರಸಾತಳದಲ್ಲಿ ಬಲಿಯನ್ನೇನು ತಗೊಂಡು ಕಟ್ಟ ಹಾಕಿದಲ್ಲಿ ಅಲ್ಲಿ ವಾಮನ ರೂಪದಲ್ಲಿ ಇನ್ನೂ ಅಧ್ಯಾಪಿಯ ಬಿದ್ದಾನೆ ಪರಮಾತ್ಮ ಎರಡು ಕಾರಣ ಒಂದು ಅವ್ರು ಯಾರು ಹೊರಗೆ ಬರದೇ ಇದ್ದಂತೆ ನೋಡಿಕೊಳ್ಳಿಕ್ಕೆ ಅಂತ ಲಾಕ್ಡೌನ್ ಮಾಡಿ ಕಾಯ್ತಾ ಇರೋದು ಅಂತ ಒಂದು ಇನ್ನೊಂದು ನನ್ನ ಮನೆಗೆ ಭಾಗಲಿ ಕಾಯ್ತೇನೆ ಅಂತ ಯಾರನ್ನ ನಿಲ್ಸಬೋದಾಗಿತ್ತಲ್ಲ ತಾನೇ ನಿಂತಿದ್ದ ಅವನ ಮೇಲೆ ಪ್ರೀತಿಯಿಂದ ಈ ಎರಡು ಕಾರಣ ಇದೆ ಪರಮಾತ್ಮನೇ ಹೇಗೆ ಪ್ರೀತಿ ಅತಿಶಯ ತೋರಿಸಿದ್ರು ಅಲ್ಲಿ ಬಲಿ ಚಕ್ರವರ್ತಿನ ಗೆಲ್ತೇನೆ ಅಂತ ಹೋಗಿದ್ದ ಕಂಡು ಗೆಲ್ಲೋ ಚಟಾವಣಿ ಯಾರಿಗೆ ರಾವಣನಿಗೆ ಅಲ್ಲೂ ಹೋಗ್ತೇನೆ ಅಂತ ಹೋಗಿದ್ದು ಒಂದ್ಸತಿ ವದ್ದನಂತ ಪರಮಾತ್ಮ ಅಷ್ಟೇ ಪದಾನುಮೂಲ್ಯ ಇಲ್ಲಿ ಬಂದು ಬಿದ್ದಿದ್ದ ಅಂತ ವರ್ಣನೆ ಮಾಡಿದ್ದಾರ ಯೋಜನಾ ಯೋಜನಾ ಮಯೂತ ಹತ್ತು ಸಾವಿರ ಏಳು ಜನ ದೂರ ಹೋಗಿ ಎಲ್ಲೋ ಹೋಗ್ಕೊಂಡು ಮನೆ ಹತ್ತಿರ ಬಂದಿದ್ದಾರು ಉಪಚಾರ ಮಾಡಿದ್ದೆ ಎಲ್ಲೋ ಬಿದ್ದಿದ್ದ ಎಲ್ಲೋ ಹೋಗಿದ್ದ ಅಂದ್ರೆ ಅವನು ಇದು ಬಂದಿಲ್ಲ ಅಂತ ಹೋಗಬೇಕಷ್ಟೆ ಮನೆಯಲ್ಲಿ ಎಲ್ಲೋ ಹೋಗಿದ್ದಂತೆ ಇದು ಒಂದಾಗಿತ್ತು ಪ್ರೊಸೆಂಟ್ ಪುನಶ್ಚ ಯುದ್ಧಾಯ ಸಮಯ ನಪಾತೆಯ ಬ್ರಾಹ್ಮಣನೇಕ ಮಹಾಬಲೋಹಂ ಕಪಿಲಾಖ್ಯ ರೂಪ ಪವನಶ್ಚ ಮೇ ಸುತ ಇಲ್ಲಿ ಅದನ್ನೆಲ್ಲ ಹಿಂದೆ ಹೇಳಿದ್ದರೆ ವಿವರಣೆಯನ್ನು ಇಲ್ಲಿ ಕೊಡ್ತಾನೆ ಮೇ ನನ್ನ ಸುತ ನೂರು ಕೋಟಿ ರೂಪದಲ್ಲಿದ್ದವನು ಒಮ್ಮೆ ಬದ್ದಿತು ಇದು ಎರಡನೇ ಅವನು ಇನ್ನೊಂದು ರೀತಿಯಲ್ಲಿ ಪರಾಜಯ ಅದು ಕಪಿಲ ಕಪಿಲರೂಪದಲ್ಲಿದ್ದ ಕಪಿಲಾಖ್ಯ ರೂಪ ತ್ರಿಕೋಟಿ ರೂಪ ಪವನಶ್ಚಮೇ ಸುತ ಮೂರು ಕೋಟಿ ರೂಪದಿಂದ ನನ್ನ ಆರಾಧನೆ ಮಾಡಿದ್ದರು ಮುಖ್ಯಪುರಾಣು ಪಟ್ಟಿ ಬಿದ್ದಿತ್ತು ರಾವಣ ಎಲ್ಲೆಂದು ಸೋತ ಅನ್ನೋದನ್ನು ಪಟ್ಟಿ ಮಾಡ್ತಾ ಇದ್ದಾನೆ ಪಟ್ಟಿ ಮಾಡಿ ಆವಾಂ ಸ್ವಚಖ್ಯ ಜೈ ನಾಭಿ ತಸ್ಮ ಶಿವೋವರೇ ಅಜಯದೇನೇ ಗೆದ್ದಿದ್ದು ಕೇವಲ ನಮ್ಮ ಸಹಜವ ಬಲದಿಂದಾಗಿ ಬೇರೆ ಯಾರದ್ದು ವರಬಲಾದಿಗಳಿಲ್ಲ ವರ ಇಲ್ಲ ಅಂತನೂ ಅಲ್ಲ ವರ ಹೆಚ್ಚಿದೆ ಅಂತು ನಾವು ಕಾರ್ತಿಗಿರಿಯ ಅರ್ಜುನ ಗೆದ್ದಿತ್ತು ಒಂದು ವರ ಇತ್ತು ವಾರಿ ಗೆದ್ದಿದ್ದು ಅವನಿಗೆ ಇವನಲ್ಲಿ ಬಿಟ್ಟು ಅಂತ ಹೇಳಿದ್ದರಿಂದ ಗೆದ್ದ ವರದ ಪ್ರತಿಬಂಧಕ ಇತ್ತು ಹೇಳಿ ಅದರಿಂದ ಗೆದ್ದೆ ಇಲ್ಲ ಹಾಗಾಗಿತ್ತು ಇಲ್ಲ ಹಾಗಲ್ಲ ಸಹಜವಾಗಿ ಗೆದ್ದಿತ್ತು ನಾವು ಜ್ಞಾತ್ವಾ ಸುರಾಜೇ ಎಮಿಮಿವವ್ರೇ ಹರೋಜಯ ಅಹಮಮ್ ದಶಾನನಂ ಅತಸ್ವಭಾವ ಜೈನಾ ವಹಂ ಹನುಮಾನ್ ಸಯೇಶ ಅಂದರೆ ನಾಗಿಪ್ಪರು ಮಾತ್ರ ಗೆಲ್ಬಹುದು ಹರಿವಾಯುಗಳು ಮಾತ್ರ ಆ ವಾಯು ಹನುಮಾನ್ ಸಹೇಶ ಆ ವಾಯುವೇ ಈತ ರುದ್ರದೇವರು ಓಡಾಡ್ತಾ ಇದ್ದೇವೆ ಈಗ ಉಚುಮುಂಡ್ ರುದ್ರದೇವರ ಅವತಾರ ಇವು ಅಂತ ಅನ್ಕೊಂಡ ಏಕಾದಶಿ ರುದ್ರರು ಯಾರು ಏನು ಎತ್ತ ಎಲ್ಲ ಪಟ್ಟಿನೇ ಇದೆ ಅವೆಲ್ಲರೂ ಕೂಡ ರುದ್ರದೇವರಿಗಿಂತ ಅಲ್ಪರಾಗ್ತಾರೆ ಹತ್ತು ಜನ ಕೂಡ ಹಹಿರ್ಬುದಂತಾದವರೆಲ್ಲರೂ ಅಲ್ಪರಾಗ್ತಾರೆ ಹನುಮಂತನನ್ನು ಹನುಮಂತ ಹೇಳ್ಕೊಂಡು ಓಡಾಡ್ತಾ ಇದ್ದೇವೆ ಶೈವವಾದ ಯಾವುದು ಪ್ರಮಾಣ ಇಲ್ಲ ಸ್ವಲ್ಪ ಎಲ್ಲ ಎಲ್ಲ ಮಾಧ್ಯಮಗಳಲ್ಲಿ ಗಲಾಟೆ ನಡೀತಾ ಇದ್ದೇವೆ ಈಗ ಅದಕ್ಕೆ ಯಾವುದು ಪ್ರಮಾಣವೇ ಇಲ್ಲ ಅಂತ ಅದರಿಂದಾಗಿ ಅತೋ ಹನುಮಾನ ಪದವೇ ತುಧಾತು ಮತಾತ್ಮೇಯ ಸೃಷ್ಟಿ ಅವನಾದಿ ಕರ್ಮ ಸೃಷ್ಟಿ ರಕ್ಷಣೆ ಇತ್ಯಾದಿಗಳನ್ನು ಇಡೀ ಜಗತ್ತಿಗೆ ಒದಗಿಸಬಲ್ಲಂತಹ ಅಧಿಕಾರಿ ಅದಕ್ಕೆ ಬೇಕಾದ ಸಕಲ ಸಾಮರ್ಥ್ಯ ಆತನಲ್ಲಿದೆ ಅಂತ ಇಲ್ಲೆಲ್ಲ ಪರೀಕ್ಷೆಯಾಗುವುದರಿಂದಾಗಿ ಈತನೇ ಮುಂದೆಲ್ಲ ಸೃಷ್ಟಿಯಾದಿಗಳನ್ನು ನಡೆಸುವ ಪದವಿಯನ್ನು ಆತ ಪಡೆದುಕೊಳ್ಳಿ ಅಂದರೆ ಬ್ರಹ್ಮಪದವಿ ಬರಲಿ ಭೋಗಾಷ್ಟ್ರಮೇಯ ಯಾಚ ಕರ್ಮಜಾತಾನಿ ಅನ್ಯಾನಿ ಅದ್ಯತನಾ ಮಮೇಹ ಸಂತಿ ನನ್ನದು ಒಂದು ಯಾವ ಉಪಭೋಗಗಳಿದ್ದಾವೆ ಮದಾಕ್ನಿ ಯಾತಾನ್ ಅಖಿಲಾನಿ ಸಂತುಕ್ ಪದೇ ತತ್ ಸಹಭೋಗನಾಮ ಸಹಭೋಗ ಅಂತಂದ್ರೆ ಅದೇ ಬ್ರಹ್ಮದೇವರ ಪದವಿ ಅದೆಲ್ಲವೂ ಅವರಿಗಿದೆ ಅದಕ್ಕೆ ಅವರು ಅವತಾರ ಮಾಡಿಕೊಳ್ಳಲ್ಲ ಅಲ್ಲಿ ಸುಖಾದ ಮೋಕ್ಷಸುಖ ಅನ್ನೋದಕ್ಕೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸವೇ ಹೊರತು ಕಾಮಹತಿ ಎಂತಿದೆ ಅವರು ಬಯಸಿದ್ದ ಅದ್ರ ಕ್ಷಣವಾಗಿ ಬರುತ್ತಂತ ಇಲ್ಲಿ ಅಷ್ಟು ವ್ಯತ್ಯಾಸ ಬಿಟ್ಟುಬಿಟ್ರೆ ಇನ್ನೆಲ್ಲ ಮೋಕ್ಷಕ್ಕೂ ಇಲ್ಲಿಗೂ ವ್ಯತ್ಯಾಸವೇ ಇಲ್ಲ ಅಷ್ಟು ಸೌಖ್ಯ ಇದೆ ಅಷ್ಟು ಪ್ರಾರಬ್ಧ ಕರ್ಮ ಹೋಗೋದ ಸೌಖ್ಯದ ಅತಿಶಯವನ್ನು ಬ್ರಹ್ಮ ಪದವಿಯಲ್ಲಿ ಕೊಟ್ಟುಬಿಡ್ತೇನೆ ನಾನು ಅದಕ್ಕೆ ಈತ ಅನುಭವಿಸಿ ವಿಚಿತ್ರ ಅಂದರೆ ಪದವಿ ಕೊಡ್ತೀನಿ ಬೇಡ ಅಂತ ಮಾಡಲಿ ಅದೋ ಒಮ್ಮೆ ಆ ಒಂದು ದಿವಸ ಅದು ಮುಗಿದು ಹೋಗುತ್ತಲ್ಲ ಅದು ಅಂತ ತೊಗೊಂಡೇನು ಮಾಡಬೇಕು ಅಂತ ಅವರು ಅಂತಹಾಗಿರುತ್ತರವರು ಅದರ ಸತ್ಯಸತ್ಯತೆ ನಿತ್ಯ ನಿತ್ಯವೂರು ಹನುಮಂಸದೈವಸ್ಥೆ ಪ್ರಣಮ್ಯ ಜಗಾಕ್ಯಂ ಸ್ರ ಭಕ್ತಿಷ್ಟ್ರೆ ಭಕ್ತಿಂದೈಮುಕ್ಕೊಂಡು ಅಂದ ಮಾತು ಕೇಳಿದ್ರೆ ಕೋನ್ಮೀಷತೆ ಪದಸರೋಜು ಪದಸರೋಜಾ ಸುದೂರ್ಲಭೋತ್ತೇಷು ಚ ತ್ರಿಷ್ವಪೀಹ ತಿ ಪ್ರವೃಮನ್ ಭವತ್ಪದೇವೃತೆ ಅದೆಲ್ಲ ಬೇಕಾಗಿಲ್ಲ ತಗೊಂಡೇನ್ ಮಾಡಲಿ ನಾನು ಆ ಪದವಿ ಯಾವುದು ಇದೂ ಎಲ್ಲ ನಂಗೆ ಏನು ಬೇಡ ನಂಗೆ ನೀನು ನಿಜವಾಗಿಯೂ ಕೊಡೋದೇ ಆದರೆ ತ್ವಮೇವ ಸಾಕ್ಷಾತ್ ಪರಮ ಸ್ವತಂತ್ರ ತ್ವಮೇವ ಸಾಕ್ಷಾತ್ ಅಖಿಲೋರು ಶಕ್ತಿ ಪೂರ್ಣ ಸ್ವತಂತ್ರ ವಸ್ತು ನೀನು ಅಮೂಲ್ಯವಾದ ವಸ್ತು ನೀನೇ ಅನಂತ ಗುಣ ಪರಿಪೂರ್ಣ ಅಖಿಲೋರು ಶಕ್ತಿ ಎಲ್ಲಾ ಶಕ್ತಿ ಮೀರಿದು ಮೀರಿದು ಮೀರಿದು ಶಕ್ತಿ ಸಾಧಾರಣ ಈ ಗರ್ರಿ ಮನೆಯಲ್ಲಿ ಮಾಡೋವರಿಗೂ ಹನುಮಂತ ದೇವರ ಶಕ್ತಿ ಅವ್ರನ್ನ ಬಹಳ ಅವ್ರನ್ನ ಉಪಾಸನೆ ಮಾಡ್ತೇವೆ ಹನುಮಂತ ದೇವರವರು ಎದುರು ಬಂದ್ಬಿಟ್ರೆ ಅವ್ರು ಹಿಂಗೆ ಬೇರೆ ಏನ್ ಕೊಡ್ಬೇಕು ಏ ಭಲಪ್ಪ ಒಳ್ಳೆ ಶಕ್ತಿ ಇದೆಯಾ ನಿನಗೆ ಅಂತ ನಾವು ಯಾರನ್ನು ಉಪಾಸನೆ ಮಾಡ್ತಿರ್ತೇವೆ ಅವರೇ ಬಂದು ಬರ ವಾಕ್ಯಾರ್ಥ್ಯ ಅರ್ಥ ಮಾಡೋರಿಗೆ ನಾವು ಯಾರನ್ನು ಅಸಾಧ್ಯ ವಾಕ್ಯಾರ್ಥ ಪಟ್ಟುಕೊಳ್ಳುವಂತ ತಿಳ್ಕೊಂಡಿದ್ದೆವು ಅಂತವರೇ ಬಂದು ಹೇ ಅದ್ಭುತವಾಗಿ ವಾಕ್ಯಾರ್ಥ ಮಾಡ್ತೇವೆ ಅವ್ರಿ ಮನಗಂದ್ರೆ ನಮ್ಮ ಮಟ್ಟಕ್ಕೆ ನಾವು ಹೇಳ್ಕೊತೇವೆ ಬೇರೆ ಬೇರೆ ತಿಳ್ಕೊಂಡಿದ್ದೇವೆ ಈ ಭಾರಿ ಸಿನಿಮಾಗೆ ನಾ ಆ್ಯಕ್ಟಿಂಗ್ ಮಾಡೋರಿಗೆ ದೊಡ್ಡ ದೊಡ್ಡ ಆಕ್ಟರ್ಗಳು ಬಂದು ನನಗಿಂತ ಚೆನ್ನಾಗಿ ಮಾಡ್ತೀವ ನೀನು ಅಂತ ಹೇಳ್ಬಿಟ್ರೆ ಭಾಳ ಚೆನ್ನಾಗಿ ಮಾಡಿದ್ಯಪ್ಪ ಅವರೇ ಹೇಳಿಬಿಟ್ರೆ ಕೃತಕೃತ್ಯ ಆಗಬಹುದಾ ಅಲ್ಲಿಗ ಅವಕ್ಕಿಂತ ಬೇರೆ ಬೇಡ ಹಾಗೆ ಸ್ವಾಮಿ ನೀನೇನೆ ನನಗೆಲ್ಲ ನೀನೇ ಅಂಥದ್ದು ನಿನ್ನ ಪ್ರೀತಿಯ ಮುಂದೆ ಇದು ಯಾವ ಯಾವುದು ಬೇಕಾಗಿಲ್ಲ ತ್ವಮೇವ ಜಾಗಣ್ಯ ಮುಣಾನ ನಮಸ್ತದ ರಮಾ ವಿರಿಂಚಾದಿ ವಿರಪ್ಯ ಶೇಷ ರಮಾ ಬ್ರಹ್ಮಾದಿಗಳಿಗಿಂತಲೂ ಕೂಡ ಅನಂತ ಗುಣಪರಿಪೂರ್ಣ ಇದ್ದೀಯಾ ನೀನು ಅದರಿಂದಾಗಿ ಸಮಿತ್ಯ ಸದಾಪದಂತೋಪ್ಯನಂತ ಕಾಲಾಚನವೇ ಸಮಾಪ್ತಿಯು ನಾವೆಲ್ಲರೂ ಸೇರಿ ನೀನು ಗುಣಗಳನ್ನು ಹೇಳಿದ್ರು ಪೂರ್ಣ ಹೇಳಿಕಾಗುವಲ್ಲ ಸಾಧ್ಯವೇ ಇಲ್ಲ ಯಾಕೆಂದರೆ ಕೋಟಿ ಕೋಟಿ ಬ್ರಹ್ಮರಿಗಾಗಲೇ ಆಗಲಿ ಆ ಪ್ರಯತ್ನ ಮಾಡ್ತಾನೆ ಇದ್ದಾನೆ ಆಗ್ತಾ ಇಲ್ಲ ಅವರು ಹೇಳಿ ಪರಿಪೂರ್ಣ ಸೌಖ್ಯ ಜ್ಞಾನಾತ್ಮಕಸ್ತು ಹಿ ಸದಾತಿ ಶುದ್ಧ ಜ್ಞಾನಾದಿ ತನ್ನ ಬಯನೇ ನಿನಗೆ ಬೇರೆ ಪ್ರಾಕೃತಿಕ ಶೈಲೀರಾದಗಳನ್ನು ಗುಣಾತ್ಮಕ ಶೈಲಿಯಲ್ಲಿ ಬೇರೆ ಗುಣಗಳನ್ನು ನೀನು ತುಂಬ ತುಂಬಿಕೊಂಡಿರುವಂತಹ ವ್ಯಕ್ತಿ ಇದ್ದೀಯಾ ಎಸ್ತೇ ಕಥಾ ಸೇವಕರ್ವದಾ ಸದಾ ರಥಸ್ತ್ವಯ್ಯಚಲೈಕ ಭಕ್ತಿಹೀನೇನು ವಿಚಿತ್ರ ಹೇಳೋಣ ಸದಾ ನಿನ್ನ ಕಥೆಯನ್ನು ಸೇವೆ ಮಾಡ್ತಾನಿ ಯಾರು ನೀನು ಹೇಗಿದ್ದೀಯಾ ಏನು ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ತಾ ನಿನ್ನಲ್ಲಿ ರಥನಾಗಿದ್ದರೆ ಅವನ ಅಸಾಧ್ಯ ಭಕ್ತ ಅಂತ ಆಗ್ತಾನೆ ಅಂಥವ್ನೊಬ್ಬ ಸ್ವಲ್ಪ ಅಲ್ಲಿ ಓಡಾಡೋದು ಮಳೆ ಬೆಳೆ ಆಗಿ ಹೋಗ್ಬಿಡುತ್ತೆ ರಾಘೇಂದ್ರ ದೃಷ್ಟಾಂತ ಅಂತಾರಿಪುರ ಮಗಳು ರಾಮಚಾರಿತ್ರ ಮಂದಿ ಕೊಟ್ಟವರು ಅವ್ನ ಎನಿಸಿಕೊಂಡ್ರೆ ಇವತ್ತಿಯನ್ನು ಪರದೆ ಆಗುತ್ತೆ ರಾಘವೇಂದ್ರ ಅಂತ ಅವನ ಹೆನ್ಸಿತ್ಕೊಂಡವರು ಅವರು ಒಬ್ಬ ಕಥಾಸೇವಕ ಹಾಗಿದ್ದ ಅಂತಾದರೆ ಸಜೀವ ಮಾನೋನ ಪರ ಕಥಿತ್ತಜ್ಜೀವನ ಮೆಸ್ತಿಕಂಸಮಂತ ಅದು ಜೀವನ ಅವಲ್ಲ ಅವರು ಬದುಕುವ ಮುಂದಂತಾರೆ ನಿನ್ನ ಕಥಾ ಸೇವೆ ಮಾಡ್ತಾ ಬದುಕ್ತಾ ಇರಲ್ಲ ಗುಣಗಾನ ಮಾಡ್ತಾ ಅದನ್ನು ತಿಳ್ಕೊಳ್ತಾ ಅದಕ್ಕೆ ಬದುಕ್ತಾ ಇರಲ್ಲ ಶಾಸ್ತ್ರಾಭ್ಯಾಸಿಗಳೆಲ್ಲ ಅದಕ್ಕೆ ಮಾಡೋದು ಅನ್ನೇ ನಿರಾಕರಣೆ ಮಾಡ್ತಾ ಯಾವ ತಪ್ಪು ಯಾವ್ದು ಸರಿ ಸರಿಯಾಗಿ ತಿಳಿತಾ ಆ ಒಳ್ಳೆದನ್ನು ಬೆಳೆಸ್ಕೊಳ್ತಾ ಹೋಗ್ತಾ ಚಿಂತನೆಯನ್ನ ಅಂಥವರು ಏನಿದ್ದಾರಲ್ಲ ಅದು ಜೀವನ ಸಜೀವಮಾನ ಅನ್ನು ಬದುಕಿದ ಅಂತ ಅದು ಜೀವನ ಅಂತಹ ಜೀವನ ಬೇರೆ ಇದ್ದೇನು ಬೇಡ ನೀನು ಕತೆ ಹೇಳಿಕೊಂಡೇ ಬದುಕುವಂತಹ ಜೀವನ ಬೇಕು ನೀನು ಗಾನ ಮಾಡುತ್ತಾ ಬದುಕನ ಬೇಕು ಅದಕ್ಕೆ ಅಸಾಧಾನಿಧ್ಯಷೇವಮಾನ ರಾಮಪದ ಜಂಪುರುಷೇಕ ಇವತ್ತಿಗೂ ಅಲ್ಲಿ ರಾಮಾಯಣ ಬರೇ ಚಂಪುರುಷ ತುಂಬಾ ಬರೀ ಅದೇ ಕಲಿಸಿದೆ ರಾಮಾಯಣ ಗಾನ ಮಾಡ್ತಾ ಮಾಡ್ತಾ ಮಾಡ್ತಾ ಯಾರಿಗ ಆನಂದ ಬೇಕು ಅಂತಂತಾರೆ ಅಮೃತಪಾನ ಬೇಕು ಅಂತಾರೆ ಅವರಿಗೆ ಅಲ್ಲಿ ಬೇರೆ ಯಾರು ಉಪನ್ಯಾಸಕ್ಕೆ ಉಪನ್ಯಾಸ ಮಾಡೋಲ್ಲ ಹನುಮಪ್ಪನೇ ಬದುಕು ಕೂತ್ಕೊಂಡು ಚೆಂದಾಗಿ ಅದನ್ನು ರಾಮದೇವರು ಗುಣಗಾನವನ್ನು ಎಷ್ಟೆಷ್ಟು ಬಾರಿ ಆಗುತ್ತೆ ಬಾರಿ ಹೇಳ್ತಾರೆ ಕೇಳುತ್ತಲ್ಲ ಹಿಂದಿನ ಗಾನು ಮತ್ತೆ ಯಾಕೆ ಅದು ನಮಗಿಷ್ಟೇ ಸೀಮಿತವಾದ ಶಬ್ದ ಅದನ್ನೇ ಹೇಳಿದರೆ ಬೇಡ ಅಂತೀತು ಹಾಗಂತಲ್ಲ ಅದನ್ನೇ ಹೇಳಿದ್ರು ಮತ್ತೆ ಕೇಳಬೇಕು ಅನ್ಸುತ್ತೆ ಕೆಲವು ಸ್ವಾರಸ್ಯವನ್ನು ಅಂಥದ್ದರಲ್ಲಿ ಅವರು ಹನುಂತದೇವರು ಅನಂತ ಗುಣಚಿಂತಕರು ಅವರು ಹೇಳಿದರೆ ಅಂಥದ್ದು ಇದಿಷ್ಟೆಲ್ಲ ಹೇಳ್ತಾ कई मुगदे क्रम प्रवर्धतावर्जिता सदा निरूपदे स्वामी क्षण क्षण भक्तिरुद अस्ुभक्तिवंतरव क्षण क्षण के भक्ति बेीता क्षण क्षणे प्रवर्धता भक्तिरल क्षणे क्षण भक्ति आ भक्ति भक्ति अब प्रीति रूप आ प्रीति ये महात्म ज्ञान हेच्च मत मत आज्ञानी महात्म्य सेरकोत हो महात्म्य ज्ञान इन महात्म ज्ञान महात्म ज्ञान ये बेहतर क्षण क्षण अब सेरता हिंत ब होते प्रीति आवय बेच गे बेयते अंदर मत मत गता हम इन इन तिलवड़े बर आ मे वर्धमानावड़े ಬೆಳಿದ್ರಿ ಅಂತ ಅದಕ್ಕೋಸ್ಕರ ಅದನ್ನು ಕೇಳ್ತಾ ಅನುಗ್ರಹಸ್ಥೆ ಮೈ ಚೈ ವಮೇವಾ ಅದಕ್ಕೆಂದು ಹ್ರಾಸಾಗಬಾರದು ಇದ್ದಿತ್ತು ಬೆಳೀತಾ ಇರಲಿ ಇಷ್ಟೇ ಇದನ್ನೇ ಪಂಡಿತಾಚಾರ್ಯ ಕೇಳ್ಕೊಳ್ತಾರೆ ಪಂಡಿತಾಚಾರ್ಯ ಇದನ್ನೇ ಇದು ಗೊತ್ತಿತ್ತು ಈ ಮರ್ಮ ಅವರು ಗೊತ್ತಿದ್ದರಿಂದಾಗಿ ಹೇಗೆ ರಾಮದೇವರು ಕೇಳ್ಕೊಂಡ್ರು ಹಾಗೆ ಇವರು ಕೇಳ್ಕೊಂಡ್ರು ಏನಂತ ಕೇಳ್ತಾರೆ ಮಾತರ್ಮೇ ಮಾತರೀಶ್ವರ್ ಪಿತಃ ಅತುಳಗುರು ಭ್ರಾತಃ ಇಷ್ಟಾ ಆಪ್ತಬಂಧು ಸ್ವಾನ್ ಸರ್ವಾಂತರಾತ್ಮನ್ ಅಜ ಅಜರ ಜರಯಿತ ಜನ್ಮಮೃತ್ಯಮಯಂ ಗೋವಿಂದೇ ದೇಹಿ ಭಕ್ತಿ ಎಂಥಾಂ ಅದನ್ನು ಊರ್ಜಿ ನಿರ್ನಿಮಿತ್ ನಿರ್ವ್ಯಾಜಾ ನಿಶ್ಚಲಾಂ ಸದ್ಗುಣಗಣಬೃಹೀ ಶಾಶ್ವತೀ ಯಾವತ್ತು ಅಲ್ಲ ಆಶ್ ಭವತಿ ಚ ಇಷ್ಟಾದ್ಮೇಲೆ ಚ ನಿಮ್ಮಲ್ಲೂ ಇಂಥ ನಿರ್ದುಷ್ಟವಾದ ಬೆಳೀತಾ ಇರುವ ಊರ್ಜಿತ ಊರ್ಧ್ವಮುಖವಾಗಿ ಬೆಳೀತಾ ಇರುವೆ ಅರ್ಥ ಭಕ್ತಿಕುಟಿ ಅಂತ ಅವರು ಕೇಳ್ತಾರೆ ಇತಸ್ತೋ ಸದ್ವಯಂ ಪದ ವಿಧಾ ಸಕಲೈಶ್ಚೋನ ಸದಾ ವಿವೃದ್ಧ ಭಕ್ತಿ ಎಲ್ಲ ಕಥೆಲ್ಪ ಸ್ಮರಣೆ ಮಾಡುವಂತೆ ಶ್ರೀ ಮನೋಹರ ಪದ್ಮಿಕಾಧರ ಪಾಹಿ ಮಾಂ ಕರುಣಾಕರ ನಮ್ದಾರ ಮಾಡಿ ಕೊಟ್ಟಿತ್ತು ಕಡೆಗೆ ಹೇಳ್ಬೇಕಾದ ಅಂತಾರುಣಮಾನಲಂ ಸ್ತೋತ್ರೀನಿವಾಸ ಕ ವಿಕೃತ ಇದು ಕವಿಗಳು ನಾವು ಮಾಡಿರುವುದು ಗುಣ ಇದೆ ಇದರಲ್ಲಿ ಪರಮಾತ್ಮ ಪ್ರೀತನಾಗ್ಲಿ ಅಂತ ಹೇಳಬೇಕಾದ್ರೆ ಬರೀ ಸ್ವಲ್ಪ ಸ್ವಲ್ಪ ನೀವು ಸಾಕು ಅಪಾರ ಉದ್ಭುತ ಗುಣಗಳಿದ್ದಾವೆ ದಶಮಿ ತನಕ ಎಂಟು ಶ್ಲೋಕ ಇದೆ ಮೊದಲೊಂದು ಪಲ್ಲವಿ ಅಷ್ಟೊಂದು ಒಂದೊಂದು ನೋಡಿದ್ರೆ ನುಡಿದು ಹೋಗ್ತಾರೆ ಸರಿ ಹೋಗುತ್ತೆ ಅದರಲ್ಲಿ ಮೊದಲು ಪಲ್ಲವಿಯಲ್ಲಿ ಪರಿಚಯ ಮಾಡಿಸ್ಕೊಡ್ತಾರೆ ನಾವು ಯಾರು ಕಥೆ ಕೇಳಿ ಹೋಗ್ತಾ ಇದ್ದೀವಿ ಅಲ್ಲಿ ಕಥೆನೋ ಅದು ನಟನೆನೋ ಏನು ನಡೆದಿದೆಯೋ ಏನೋ ಆ ಸಂದರ್ಭ ನೋಡಿ ಅದನ್ನ ಅರ್ಥ ಮಾಡ್ಕೋಬಾರ್ದು ಯಾವದೇ ಪ್ರಸಂಗಕ್ಕೂ ಕೂಡ ಆ ಸಂದರ್ಭನೇ ಅದಕ್ಕೆ ಉತ್ತರ ಅಲ್ಲ ಮಕ್ಕಳ ಕತೆ ಹೇಳ್ಬೇಕು ನೋಡ್ತೇವಲ್ಲಿ ಮುಗಿಸಿ ಒಂದು ಮಗುನ ಕಾಯ್ತಾ ಇರ್ತದ ಮುಖ ರಕ್ತ ಇತ್ತು ಅಂತ ಸಾಯಿಸಿ ಬಿಡ್ತಾಳೆ ಆಮೇಲೆ ಬಂದು ನೋಡಿದ್ರೆ ಪಾಪ ಮಗುನ ಕಚೇರಿ ಬಂದ ಆವನ್ ಬಂದಿರ್ತದ ನಾವು ತತ್ಕಾಲಕ್ಕೆ ನೋಡಿ ಯಾವ್ದೊಂದು ನಿರ್ಣಯ ತಗೊಳ್ಬಾರದು ಅದರಲ್ಲೂ ವೇದ ಬಹಳ ಎಚ್ಚರಿಕೆ ತಾತ್ಪರ್ಯ ನಿರ್ಣಾಯಕ ಯುದ್ಧಗಳನ್ನೆಲ್ಲ ಯೋಜನೆ ಮಾಡಿ ಏನ್ ಸಹಿ ಏನ್ ತಪ್ಪು ತುಂಬ ಸೂಕ್ಷ್ಮವಾಗಿ ವಿಚಾರ ಮಾಡಬೇಕಾದಿದೆ ಅದನ್ನು ತುಂಬ ಅಂತ ಆಟಗಳು ಕಟ್ಟಿದ್ದಾನೆ ನಾವು ಯಾರನ್ನ ದೇವರು ಅಂತ ಯಾರ ಚರಿತ್ರೆ ಕೇಳಬೇಕು ಅಂತ ಹೊರಡ್ತೇವೋ ಅವ್ನು ಅಳತಾನೆ ಅಂತ ಅಯ್ಯಯ್ಯೋ ಅವಳಿನ್ಬಿಟ್ಟು ನಂಗೆ ಬದುಕಿರೋಕ್ಕಾಗಲ್ಲ ಅಂತ ತಲೆಗೆಲ್ಲ ಏಟು ಬಿಟ್ಟು ಬಿಡುತ್ತಂತೂ ಒದ್ದಾಡಿದ್ದೆ ಅಯ್ಯೋ ನಾನು ಜಾಗ ಕೊಡಪ್ಪ ಇಲ್ಲೇ ಇರಬೇಕು ಅಂತಿದ್ದೇನೆ ಒಂದಿಷ್ಟು ಜಾಗ ಕೊಡುವಂತೂ ಬೇಡ್ಕೊಳೋದು ನನ್ನ ಮದುವೆ ಮಾಡಿಸ್ತೀಯಾ ಕಂಡುಕಂಡವ್ರನ್ನ ಕೇಳ್ಕೊಳೋದು ಆ ಹೋಗಿ ಹುಡುಗಿ ಹತ್ರ ಹೋಗಿ ಬರೋದು ನೀನೇ ಬೇಕು ನೀನೇ ಬೇಕು ಅಂತ ಹತ್ರ ಮೇಲೆ ಈ ಕಡೆ ಬರೋದು ಏ ಅಥವಾ ಬೈಗುಳ ಎಷ್ಟು ಬೈಗುಳ ತಿಂದಿದ್ದಾನೆ ಅಂತ ಆಗುವ ನೀವು ಇಲ್ಲದೆ ಇದ್ರೆ ಆಗುದೇ ಹೇಳಪ್ಪ ನೀವೆಲ್ಲ ಬಂದ್ರಿ ಇನ್ ಪರಿವಾರ ಬರಬೇಕ ಕಟ್ಕೊಳ್ಳೋದು ಅವಳು ಇಲ್ಲದೇ ಇದ್ರೆ ಬದುಕಾಗೆ ಏನ್ ಹೆಂಡತಿ ಹೆಂಡತಿ ಹೆಂಡತಿ ಅಂತ ಈವೆಲ್ಲ ನೋಡ್ಬಿಟ್ರಿ ಏನಸ್ಯದನ್ನ ಯಾರ ಮದುವೆಗೆ ಆದ್ರೆ ನಾನು ನಿಮ್ಗೆ ಹೆದ್ದೇನೆ ಈಂತ ಇದು ಬುಧ ವಿಚಿತ್ರ ಇದು ಈ ರೀತಿಯಲ್ಲಿ ಆ ಅಂಥವರಿಗೆ ವಿಚಿತ್ರ ವಿಚಿತ್ರವಾಗಿ ಆಡುವ ವ್ಯಕ್ತಿಗೆ ಬ್ರಹ್ಮಹರಿ ದೇವತರು ಕಾಲ್ ಕಾಲ ಹೇಳ್ಕೊಡ್ತಾರೆ ಇವತ್ತಿಗೂ ಅವರ ಸೇವೆ ಮಾಡ್ತಾ ಇದ್ದಾರೆ ಯಾವತ್ತೂ ಅವನು ಮಾಡಿಬಿಟ್ಟು ಹೋಗ್ಲಿಲ್ಲ ಬ್ರಹ್ಮೋತ್ಸವ ಅಂತಂದ್ರೆ ಇವತ್ತಿಗೂ ಬಂದು ಉತ್ಸವ ನಡೆಸಿ ಬೇರೆ ಯಾರು ಹೋಗಲೇ ಬಿಡ್ಲಿ ಬ್ರಹ್ಮರೂರ ಸಕಲ ದೇವತೆಗಳನ್ನ ನಿಂತು ನಡೆಸುವ ಉತ್ಸವ ಬ್ರಹ್ಮೋತ್ಸವ ಹಾಗಾಗಿ ಅದು ವಿಚಿತ್ರ ನಡೆದಿದೆ ಒಳಗಡೆ ಮಲ್ಮತಿರ್ಲಿ ಯಾರಾತ ಇದು ಬಂತಿಷ್ಟೆಲ್ಲ ವ್ಯಾಪಾರ ನಡೆಸುತ್ತವನು ಯಾರು ಬೇರೆ ಕಡೆ ಎಲ್ಲಾರು ತಂದೆ ತಾಯಿಂತೇನೇನೋ ಇಟ್ಟುಕೊಂಡು ಮಾಡಿ ಎಲ್ಲ ಯಾರೋ ರಾಜ ಅಂತನೋ ಅಥವಾ ಒಬ್ಬ ಬ್ರಹ್ಮಚಾರಿ ಅಂತನೋ ಕಶ್ಯಪುರುಷ ಬ್ರಹ್ಮಚಾರಿ ಅಂತ ಬ್ರಾಹ್ಮಣ ಇಲ್ಲ ಆಗಿಲ್ಲ कंब हड़ुद विचित्र भूतानु इला नेकुंठदारे यार श्री मनोहर मार सुंदर नीरधा भकता श्री मनोहरा अर्थ श्री रम देवियर मनसन कद्दन बेरे यारगान विशेषण को मन कमुंत है यो आगे ಆಮೇಲೆ ಕೇಳಿ ಸ್ವಲ್ಪ ಮದುವೆ ಸ್ವಲ್ಪ ವರ್ಷಗಳಾದ್ಮೇಲೆ ಕೇಳಿ ನೀ ನಿಮ್ ಗಂಡ ನಿಮ್ಗೆ ಹೆಂಗ ಅನ್ನಿಸ್ತಾನೆ ಏನೇನು ಅನ್ಕೊಂಡು ಕಟ್ಕೊಂಡ್ಬಿಟ್ಟೆ ಇದನ್ನ ಆಮೇಲೆ ಅರ್ಥ ಆಗ್ತಾ ಇದೆ ಅದೇ ಇರಲಿಲ್ಲ ಪ್ರಾಯ ಇಲ್ರಿ ಹೌದಾ ಏನೇನೂ ಹೊರಗಿನ ಯಾರು ಅಲ್ಲಿ ಇದನ್ನ ಸಂಯಾದೇವಿ ಸೂರ್ಯನಿಗೆ ಅಂದಿದ್ದಾಳೆ ಸಂಯಾದೇವಿ ಭಾರಿ ಪ್ರಕಾಶ ಅದ್ಭುತವಾಗಿದೆ ಏನು ಪ್ರಕಾಶ ಗಂಡು ಕುಕ್ಕತ್ತೆ ಮದುವೆ ಮಾಡ್ಕೊಂಡ್ಬಿಟ್ಟೆ ಹತ್ತಿರ ಹೋಗ್ಲಿಕ್ಕಾಗಲಿ ಒರೇ ಸುಡ್ತಾ ಇರ್ತಾನೆ ಹಿಂಗಾಗಿಬಿಟ್ರೆ ಅದನ್ನು ಈ ತರಹದಲ್ಲಿ ಬೇರೆ ಬೇರೆಯವರಿಗೆ ಎಲ್ಲರಿಗೂ ಆಗಿದೆ ಆದರೆ ಆ ಗುಣಗಳು ಖರ್ಚೆ ಆಗದೆ ಇರೋ ಗುಣಗಳಿದಾಗಲ್ಲ ಇವತ್ತಿಗೂ ನಮ್ಮ ಯಜಮಾನನು ಪೂರ್ಣ ಅರ್ಥ ಮಾಡಿಕೊಂಡು ಗೊತ್ತು ಬಿಟ್ಟಿನಿಂದ ಅಂತ ಅನ್ಬೇಕು ಅಂತ ರಮಾದೇವಿಯು ಕಾಯ್ತಾ ಇನ್ನು ಆಗಿದೆ ಇವತ್ತಿಗೂ ಕಾಲುತ್ತಾ ಇದ್ದ ಹಾಗೆ ರಮಾದೇವಿಯನ್ನು ಅಷ್ಟು ವಶದಲ್ಲಿಟ್ಟುಕೊಂಡಂತಹ ಅಂಥ ಗಂಡ ಅಂದರೆ ಜಗದ್ ಭಂಡ ಇನ್ನು ಹೇಗಿರ್ಬೇಕಾತ ನಂತ ಗುಣಾಕಾರನಾಗಿದ್ದರೆ ಮಾತ್ರ ಅದು ಕೊಡುತ್ತೆ ನಿತ್ಯ ಮುಕ್ತಳಾದ ರಮಾದೇವಿಯನ್ನು ಇವತ್ತಿಗೂ ತನ್ನ ವಶದಲ್ಲಿ ವಶದಲ್ಲಿಟ್ಟುಕೊಂಡಿದ್ದಾನೆ ಅವಳು ಎನ್ನುವ ಆಕರ್ಷಣೆ ಅದು ತೀರಲೇ ಇಲ್ಲ ಇಡೀ ಜಗತ್ತು ಅವಳನ್ನು ಶ್ರೀ ಆಶ್ರಯಿಸುತ್ತೆ ಶ್ರೀ ಎಂದು ಕೂಗೋದೇ ಅರ್ಥದಲ್ಲಿ ನಮ್ಗೆ ಬೇಕು ಬೇಕು ಸಂಪತ್ತು ಬೇಡ ಯಾರಂತಾರೀ ನೀವು ಅನಂತರ ವರ್ತ ಮಾಡ್ತಾರಲ್ಲ ವರಮಾಲಕ್ಷ್ಮಿ ವರ್ತ ಎಲ್ಲ ಮಾಡ್ತಾರೆ ದುಡ್ಡು ಬೇಡ ಅಂತ ಯಾರಂತಾರ ಸಂಪತ್ತಿಗೆ ಎಲ್ಲರೂ ನುಂಗಿ ಅಹಂ ರುದ್ರೇಬರು ವಸುಪಷ್ಟರಾಮ ಆಮಾದಿತ್ಯ ಎಲ್ಲರೂ ಮುಗಿಬೀಳ್ತಾರೆ ಆದರೆ ಅವಳು ಯಾರ ಕಾಲ ಹಿಡಿದಿದ್ದಾಳೆ ಅವಳು ಕಾಲ ಎಲ್ಲ ಹಿಡಿತಾರೆ ಅವಳು ಯಾರ ಕಾಲ ಹಿಡಿದಿದ್ದಾಳೆ ಯಾರ ಕಾಲ ಒತ್ಸ್ತಾ ಇದ್ದಾಳೆ ಶ್ರೀಮನೋಹರ ಲಕ್ಷ್ಮೀಕಾಂತ ಅಂತ ಆಚಾರ ಆಡಿದ್ದು ಈ ಎಲ್ಲ ಈ ಎಲ್ಲ ಶ್ರೀಹ ಪತ್ತೆ ಇತ್ಯಾದಿ ಎಲ್ಲ ವಿಶೇಷಗಳ ಇದು ಅವಶ್ಯ ತಿಳಿದ್ರು ಅಂದರೆ ಸರ್ವೋತ್ಕೃಷ್ಟ ಅಂತ ಹೇಳೋದಕ್ಕೆ ಇದು ಸುಲಭವಾದ ಮಾರ್ಗ ಎಲ್ಲರಿಗಿಂತ ಅತ್ಯುತ್ಕೃಷ್ಟ ಇದ್ದಾನೆ ಅದರಿಂದ ಎಲ್ಲರೂ ಬಂದು ಅವನ ಮನೆಯಲ್ಲಿ ದುಡಿತಾರೆ ಮುಂದೆ ಈತನನ್ನು ನೋಡಬೇಕಾಗಿದ್ದರೆ ಹಾಗಾದ್ರೆ ಎಚ್ಚರಿಕೆ ಬೇಕು ಇತ್ತು ಯಾರು ಒಂದು ಪರೀಕ್ಷೆ ಮಾಡಿಸ್ಕೊಡ್ತಾ ಇದ್ದಾರೆ ಶ್ರೀ ಮನೋಹರ ಮಾರ ಸುಂದರ ಮಾರ ಹನುಮತ ಅವನ ಮನುಮಥನಿಗೂ ಸೌಂದರ್ಯ ಕೊಟ್ಟವನು ಅಂತ ಅರ್ಥ ಮಾರಹ ಸುಂದರ ಏನು ಸಹ ಅಲ್ಲಿ ಮಾರನಂತೆ ಸುಂದರ ಅಂತಲ್ಲ ಮನಮತನು ಸುಂದರ ಆಗಿದ್ದು ಯಾರಿಂದ ನೀವು ಯಾಕೆಷ್ಟು ಚಲವೈದ ಗೊತ್ತೇನೋ ನೀವು ಯಾಕೆಷ್ಟು ಬುದ್ಧಿವಂತ ಗೊತ್ತೇನೋ ಇವ್ರ ಅಪ್ಪ ಹೀಗಿಂತ ಆತನು ಯಾರು ಇವರು ಭಾರಿ ಬುದ್ಧಿವಂತರಿದ್ದ ಮನೇಲಿ ಕಳ್ಳಾದ ಹುಡುಗ ಅಲ್ಲಿ ಹೇಳ್ತಾರೆ ಇಷ್ಟಿಷ್ಟು ಅಕ್ಕೇ ಇವ್ರ ಮನೆಯಲ್ಲಿ ಇವರ ಚಿಕ್ಕಪ್ಪ ಒಬ್ಬರು ಅನ್ನೋದಿದೆ ಅವನಲ್ಲ ಹಾಗೆ ಮನ್ಮಥ ಇಷ್ಟು ಯಾಕೆ ಸುಂದರನಾದ ಅಂತ ಕೇಳಿದ್ರೆ ಇವರಪ್ಪ ಅಷ್ಟು ಚನ್ಮನತ್ವ ಅದ ಮನ್ಮತ ಸುಂದರ ಆಗಿದ್ದು ರಮಾನಾರಾಯಣರಲ್ಲೂ ಹುಟ್ಟಿದ್ದಿಕ್ಕೆ ಭಾವಜನ ಅಯ್ಯನ ಅಂತಂತ ಭಾವಜನ ಅಂದ್ರೆ ಮನ್ಮಥ್ಯ ಅಂದ್ರೆ ಈತ ಅವನಿಗೆ ಅಷ್ಟು ಸೌಂದರ್ಯ ಬೇಕು ಅಂದರೆ ಇನ್ನು ಸೌಂದರ್ಯ ಇದೆ ಪರಮಾತ್ಮನಿಗೆ ಭುವನ ಸುಂದರ ಸಂಗತ ಅಷ್ಟೇ ಲಕ್ಷ್ಮಿಣಿ ದೇವಿಯರು ಅಂತಾರು ಭುವನ ಸುಂದರ ಅಂತ ಅರ್ಥ ಬಹಳ ಸುಂದರ ಯಾವ ಕಾಂತಿ ಇದೆ ನಾವು ಸ್ವಲ್ಪ ಅದನ್ನ ಭಾಷ್ಯದಲ್ಲಿ ಚಿಂತನೆ ಮಾಡಬೇಕಲ್ಲ ಅಂತಂದ್ರೆ ತುಂಬಿದ ಮೋಡ ಯಾವ ಬಣ್ಣ ಇರುತ್ತಲ್ಲ ಆ ಬಣ್ಣ ಚಿಂತನೆ ಮಾಡಿಬಿಟ್ಟಿಲ್ಲ ನೀರು ತುಂಬ ಹೋಗಿರೋ ಯಾವ ಬಣ್ಣ ಇರುತ್ತೆ ಆ ಬಣ್ಣ ಚಿಂತನೆ ಮಾಡಿ ಯಾಕೆ ನೀರು ತುಂಬ ಹೋಗಿರೋ ಮೋಡ ನೀರು ಸುರಿಸುತ್ತೆ ಬೇಕಾಷ್ಟು ಮಳೆ ಸುರಿಸುತ್ತೆ ತಂಪಾಗುತ್ತೆ ಪ್ರದೇಶ ನಾವು ಧಾನ್ಯಾದಿಗಳೆಲ್ಲ ಬರ್ತವೆ ಅದರಲ್ಲಿ ಏರು ಬೇಕೋ ಎಲ್ಲ ಲಾಭ ಇದೆ ಅದರಂತೆ ಭಗವಂತನ ಬಣ್ಣ ಚಿಂತನೆ ಮಾಡ್ತಾ ಇದ್ದರೆ ನೀವು ಕೂಡ ನೀಲದಾಭ ಕಲೆ ಬರ ಕನ್ನಡದಲ್ಲಿ ನೀರು ಉಂಟೇವೆ ನಾವು ನೀರ ಅಂತ ನೀರದ ನೀರವನ್ನು ಕೊಡೋದು ಮೊಡ ಅದರಂತೆ ಆಭ ಅದರಂತೆ ಕಾಂತಿ ಉಳ್ಳವನು ನಮ್ಗೆ ಅದು ಅರ್ಥ ಆಗಲ್ಲ ಕಪ್ಪು ಬಳಗಿಬಿಡ್ತಾರೆ ಕಡೆಗೆ ತೆಲುಗು ಆ ಕಪ್ಪು ಬಣ್ಣ ಬಳಗಿಬಿಡ್ತಾರೆ ನೀರು ಬಣ್ಣ ಆಗಲ್ಲ ಅದು ನೀಲ ಬಣ್ಣ ಯಾವುದು ಅಂತಂದರೆ ವಿಚಾರ ಮಾಡಿಕೊಟ್ಟಿದ್ದಾರೆ ಪ್ರತೀಕ ರಾಯಮಣ್ಣದಲ್ಲಿ ಕಾಣುತ್ತೆ ಶ್ರೀಮದಾಚಾರ್ಯರೇ ದಶಾವತಾರ ಪೀಠ ಅಶಿರ ಪಾದಗಳ ಸುದರ್ಶನ ಆ ಪ್ರತೀಕ ಮಾಡಿಕೊಟ್ಟಿದ್ದಾರಲ್ಲ ಪದ್ಮ ದೇವಸ್ಥರೇ ಮಾಡಿಸಿಕೊಟ್ಟಿದ್ದು ದಿಗ್ವಿಜಯ ರಾಮದೇವರ ವಿಗ್ರಹ ಆ ಮಾಡಿಸಿಕೊಟ್ಟ ವಿಗ್ರಹ ನೋಡ್ರಿ ಗೊತ್ತಾಗಿತ್ತು ಬೆಳ್ಳಿ ವಿಗ್ರಹ ಹಳೆಯದ್ದಾಗಿಬಿಟ್ರೆ ಅದು ಮೋಡ ಇದ್ದಾಗಿತ್ತು ಬಿಳಿ ಬಣ್ಣ ಹೋಗಿರಲ್ಲ ನಾವು ಕರಿ ಅಂತನ ಕರಿ ಅಂತ ಗೊತ್ತೇವೆ ಛಾಯೆ ಇರುವಂತಹ ಬಿಳಿ ವಿಗ್ರಹ ಸರಿಯಾಗಿ ಅರ್ಥ ಆಗಬೇಕಾಗಿದ್ದರೆ ಆ ಪ್ರತೀಕ ನೋಡಿದ್ರೆ ಅರ್ಥ ಆಗುತ್ತೆ ಆ ರಾಮದೇವರಿಗೆಲ್ಲ ನೋಡ್ರಿ ಆ ನೇರದಾ ಭಗಲೇವರ ಅಂದರೆ ಅರ್ಥ ಆಗುತ್ತೆ ಬರೀ ಕಪ್ಪುರಲ್ಲಿ ಏನರ್ಥ ಇದೆ ಸೌಖ್ಯ ಇದೆ ಸೌಂದರ್ಯ ಇರೋಲ್ಲ ಆ ಸೌಂದರ್ಯ ಅರ್ಥ ಮಾಡಿಕೊಳ್ಬೇಕಾಗಿ ನೋಡಬೇಕು ಅಂಥ ಕ್ರಮದಲ್ಲಿ ನೀರದಾಭ ಕಲೇವರ ಪ್ರೇಮಚುಂಬಿತ ಪತ್ಮಿಕಾಧರ ಪಾಯಿ ಮಾಂ ಕರುಣಾಕರ ಆವಿಷ್ಠ ತುಂಬಾ ದೊಡ್ಡದು ಅತ್ಯಂತ ಪ್ರೀತಿಯಿಂದ ರಮಾದೇವಿಯರ ಅದರವನ್ನು ಅವರು ತುಟಿಯ ಚುಂಬನ ಮಾಡ್ತಾ ಇದ್ದಾನೆ ಏನ್ ಹೇಳ್ಬೇಕು ಧ್ಯಾನ ಮಾಡುವುದು ಏನ್ ಕಥೆ ಇದೆ ಅದು ಬೇರೆ ದೇವರಿಗೆ ತೋರಿಸಿದ್ ಬುದ್ಧ ಬುದ್ಧರ ದೇವರಿಗೆ ತೋರಿಸಿದ್ರೌಧರು ಅವ್ನೆ ಕೂತು ಏನ್ ತಿಳುವಳಿಕೆ ಕೂತಿದ್ಯೋ ಒಂದು ಬದಲಾವಣೆ ವಿಕಾರವೇ ಇಲ್ಲ ಇದಕ್ಕೆ ಜೈನ ದೇವರುಗಳು ಅವನಿಸುತ್ತೆ ಯಾವ ವಿಕಾರವೂ ಇಲ್ಲ ಕ್ರೈಸ್ತರಿಗೆ ಮಹಮದಿಯರಿಗೆ ಅವು ದೇವ್ರಿಗೆ ಆಕಾರವೇ ಇದೆ ಅದಕ್ಕೆ ಅದು ಬೆಳಕು ಬೆಳಕು ಲಭು ಲಭು ಲಬ್ಬರಿಗೋ ಇನ್ನೂ ಹೊಡ್ಕೊತಾನೆ ಇದ್ದಾರೆ ಹೊಡ್ಕೊತಾನೆ ಇದ್ದಾರೆ ಪಾಪ ನಾವು ಸಿಗಲಿಲ್ಲ ಅದಕ್ಕೆ ಅಷ್ಟೊಂದು ಸಿಲುಬೆಗೆ ಎನಿಸಿದವನು ತೊಗೊಂಡು ಹೋಗಿ ಆ ರಕ್ತ ಮಂಜಾ ನಿಖಾರ ಅವುಗಳಿಗೆ ಚಿಂತನೆ ಮಾಡಿಕೊಳ್ತಾ ಹೋಗ್ತು ಆ ಕಡೆ ಏನೇನು ಹೇಳಬೇಕು ಅಲ್ಲ ದೇವರು ಅಂತ ಹೇಳ್ತಾರೆ ದೇವರಲ್ಲ ಬಟ್ ಅಲ್ಲ ಅವ್ರ ಕಡೆಯಲ್ಲಿ ಅವ್ರು ಯಾರು ಅವರು ಏನಂತ ಎಕ್ಸ್ಟ್ರಾರ್ಡಿನರಿ ಎನರ್ಜಿ ಇತ್ತು ದೊಡ್ಡ ಎನರ್ಜಿ ಅದೊಂದು ಶಕ್ತಿ ಅಷ್ಟೇ ಅಂತ ಅದಕ್ಕೆ ಆಕಾರ ಇಲ್ಲ ಅಂತ ಅದು ನಿರಾಕಾರ ನಿಮಗೇನು ಕೊಡುತ್ತಪ್ಪ ಅದು ಕಡೆಗೆ ಅದಕ್ಕೆ ಒಂದು ಆಕಾರ ಇಲ್ಲ ಕಣ್ಣಿಲ್ಲ ಮುಗಿಲ್ಲ ಬಾಯಿ ಇಲ್ಲ ಅದಕ್ಕೆ ನಿಮ್ಮ ದೇವರಿಗೆ ಅದು ನಿಮಗೇನು ಕೊಡುತ್ತೆ ಕಣ್ಣು ಮೂಗು ಬಾಯಿ ಇರೋ ನಿಮಗೇನು ತೊಂದರೆ ಆಗುತ್ತೆ ಅಂತ ಅದಕ್ಕೆ ಅರ್ಥ ಆಗುತ್ತಾ ಹೋಗಲಿ ಅದಕ್ಕೆ ಈ ಇಂಥ ದೈವಗಳು ಅವರ ಕಡೆಯಲ್ಲೆಲ್ಲ ಇದೆ ಅದಕ್ಕೊಂದು ಆಕಾರವೇ ಇಲ್ಲ ನೀವು ಬೇರೆ ಬೇರೆ ಯಾರದಾನೆ ನೋಡಿ ನೀವು ಬೇರೆ ದೇವರು ಅಂತೆಲ್ಲ ಚೆದು ಈ ಮಾರಿ ಮಸಣಿ ಎಲ್ಲ ಏನೇನಿದೆ ಶಕ್ತಿಪಾಸಕರು ರುದ್ರದೇವರು ಅವರು ರುದ್ರದೇವರು ಬೂದಿ ಪಡ್ಕೊಂಡು ಸ್ಮಶಾನೆ ಮೊದಲೇ ಹೋಗುತ್ತಿಬಿಟ್ಟಿರ್ತಾರಲ್ಲ ನೀವು ಅಲ್ಲಿ ಬಂದು ಹಿಂದಿಕೊಳ್ಳಿಕ್ಕೆ ಅಷ್ಟೇನೇ ಅಲ್ಲಮ್ಮ ಇವರು ಏನ್ ಚಿಂತನೆ ಮಾಡಿದ್ರೆ ನಿಮ್ಗೆ ಸ್ವಾರಸಿಕತೆ ಇದೆ ರಸಿಕತನೇ ಇದೆ ಬಿಭತ್ಸ ಬೇಕಾ ರೌದ್ರ ಬೇಕಾ ಶೃಂಗಾರ ಬೇಕಾ ಅದ್ಭುತ ಕಾರುಣ್ಯ ಸಕಲ ರಸಗಳು ಬೇಕು ಅಂದರೆ ಭಗವಂತನಲ್ಲಿ ಅದಕೇವಲ ಶ್ರೀಹರಿನಾರಾಯಣ ಭಿ ಸಕಲ ರಸಗಳಲ್ಲೂ ಕೂಡ ಯಾರ್ಯಾರಿಗೆ ಏನೇನು ಬೇಕೋ ಅವುಗಳನ್ನು ಕೊಟ್ಟು ಆನಂದೋದ್ರೇಕ ಪ್ರೇಮಸ್ನ ಮಾಡತಕ್ಕಂತಹ ಏಕೈಕವಾದಂತಹ ದೈವ ಅಂತಂದರೆ ಅನಂತ ಗುಣಾಕಾರ ಅನಂತ ರೂಪ ಅದು ನಮ್ಮವರದ್ರೆ ನಮ್ಮ ಶ್ರೀನಾಸದೇವರೊಬ್ಬರಿ ಅದಕ್ಕೆ ಉಡುಪಿ ಕೃಷ್ಣನಿಗೆ ಎಷ್ಟು ಅಲಂಕಾರ ಮಾಡ್ತಾರೆ ತಿರುಪತಿ ತಿಮ್ಮಪ್ಪರಿಗೆ ಎಷ್ಟಾಭರಣಗಳನ್ನು ಹಾಕ್ತಾರೆ ದಾಸಿ ಕೇಮಚುಂಬಿತ ಪ್ರೀತಿಯಿಂದಾಗಿ ರಮಾದೇವಿಯರು ಹೋದ್ರೆ ಅವ್ರಿಗಾಲಿಂಗಿನಾದಸೌಖ್ಯಗಳನ್ನು ಕೊಟ್ಟು ಅವ್ರ ಜೊತೆಯಲ್ಲಿ ರಾಸಕ್ರೀಡಾ ಮಹೋತ್ಸವ ನಡೆಸತಕ್ಕಂತಹ ಶೃಂಗಾರ ಲೀಲಾದಲ್ಲೂ ಕೂಡ ಮುಂದಿದ್ದಾನೆ ಇನ್ನೆಲ್ಲೋ ಸರಿತಾರೆ ಬೇರೆ ಗಂಭೀರ ಹೊರಟು ಹೋದು ಎಲ್ಲ ಸರಿ ಇದೆ ಈ ಶೃಂಗಾರ ಬಂದಕ್ಕ ಹಿಂಜರಿ ಬಂತಾರೆ ಒಳ್ಳೆ ಶೃಂಗಾರ ಪರಿಚಯನೇ ಇಲ್ಲ ಇಲ್ಲಿ ಕೆಟ್ಟ ಕೆಟ್ಟದ್ದು ನೋಡಿಕೊಂಡು ಅದನ್ನೇ ತಪ್ಪು ಅದಕ್ಕೆ ಪರಮಾತ್ಮ ರಾಸಕ್ರೀಡಾ ಮಹೋತ್ಸವ ಗೋಪಿಕಾಸ್ತರಿಯರ ಜೊತೆಯಲ್ಲಿ ನಿಂತು ನಡೆಸ್ತಾರೆ ನೀವೆಲ್ಲ ತಿಳ್ಕೊಂಡಿರೋದ್ರಪ್ಪ ನಿರ್ದಿಷ್ಟ ಶೃಂಗಾರದ ಕ್ರಮ ಬೇರೆ ಇದೆ ತೋರಿಸ್ತೀರ ಯಾರು ಎಂಥವ್ರು ಬಂದಿದ್ರಂತೆ ಪ್ರಾಣ ನಯನೋತ್ಸವಕಾರಿ ಭಾರತೀಯ ಪತಿಗಳು ಸರಸ್ವತೀಪತಿಗಳು ಉಮಾಪತಿಗಳು ಎಲ್ಲ ಬಂದು ನಿಂತು ನೋಡ್ತಿದ್ರಂತ ಶೃಂಗ ಅಂದ್ರೆ ಇಷ್ಟು ಸ್ವಾರಸ್ಯ ಇರುತ್ತೆ ಅಂತ ಅವರು ಕಲಿಸ್ಬಿಟ್ಟು ಅಂತಹ ಗೋಪಿಕಾಶ್ಚರ್ಯರ ಜೊತೆ ಹಾಗೆ ವಿಹಾರ ಮಾಡಿದಂತಹ ಅಂಥದ್ದೇ ಇನ್ನೊಬ್ಬ ಇದ್ದಾನೆ ನಾವು ಕೃಷ್ಣದೇವರಲ್ಲಿ ಏನಿಲ್ಲ ಅಂತ ಕೃಷ್ಣನೇ ಇಲ್ಲಿ ಅಂತ ತನ್ನ ರೂಪ ಪ್ರಕಟಣೆ ಮಾಡಿದಂತಹ ವೈಕುಂಠ ಭರ್ತ ಅದಕ್ಕೆ ಈ ವಿಶೇಷಣ ಹಾಕೋದು ಇದು ಮತ್ತು ಇನ್ನೊಂದು ದೈವ ಕ್ರಿಯೆ ಇದು ಬೇರೆ ಯಾರಿಗಾರ ಇದು ಯಾರಿಗೂ ಇಲ್ಲ ಅಸ್ವತನಾ ಇಲ್ಲಿ ಅನಂತ ಗುಣಾಕಾರ ಎಲ್ಲ ರೀತಿಯಲ್ಲೂ ಆನಂದ ಆನಂದಮಯ ಅಂಥವನ್ನು ನಾವು ಉಪಾಸನೆ ಮಾಡಿದರೆ ನಮಗೆ ಅಂತಾದೇಶ ಕೊಡ್ತಾನೆ ನಾವು ಬೇಕಾಗಿರೋ ನಾವು ಹಂ ಅಂತ ಕೂತ್ಕೊಂಡೆ ನಾವು ನೈಯಾಯಿಕೊಡ್ತಾ ಹೋಗೋದು ನೀವು ಇಷ್ಟಲ್ಲ ಅವು ಏನು ನೈಯಾಯಕ ಶಾಸ್ತ್ರ ಬೆಳೆಸಿ ಬೆಳೆಸಿ ಬೆಳೆಸಿ ಅವರು ರಾತ್ರಿ ಬಡ್ಕೊತಾನೆ ಇರಬೇಕು ಕ್ಷಣ ದುರ್ಧ ಮತಾಂಕಿಕ ಒಂದು ಕ್ಷಣ ಮರ್ತುಕೂತ ಬಿಟ್ಟ ಅಂತಂದರೆ ಅವ್ನು ಮರ್ತೋಗ್ಬಿಡ್ತಾವಿಷ್ಟೆಲ್ಲ ಕಷ್ಟಪಟ್ಟು ಹತ್ತಾರು ವರ್ಷ ತಿಕ್ಕಿ ತಿಕ್ಕಿ ತಿಕ್ಕಿ ಗಂಟಲು ರಕ್ತ ಬಂದು ಹೋಗುತ್ತೆ ಅಷ್ಟೆಲ್ಲ ಶಾಸ್ತ್ರಾಭ್ಯಾಸ ಮಾಡಿ ಕಡೆಗೆ ಮೋಕ್ಷ ಅಂದರೆ ಏನಪ್ಪಾ ಅಂತಂದ್ರೆ ಕಾಷ್ಟ ಪರ್ಯವತಿಷ್ಠತೆ ಮರದ ದಿಮ್ಮೆ ಅಂತ ಬಿದ್ದಿರ್ತಾನೆ ಅಯ್ಯೋ ಮಹಾರಾಜ ಅದಕ್ಕಿಷ್ಟೆಲ್ಲ ಅವಸ್ಥೆ ಪಟ್ಟರ ಅಂತ ಅನ್ನಿಸ್ಬೇಕಲ್ಲ ಮರದ ಬೊಂಬೆಗಳಿರ್ತಾವೆ ಈ ಕಾಪುರ ಹೋಗುವ ಬೈದು ಬಿಟ್ಟರು ಪಂಡಿತಾಚಾರ ಮರದ ದಿಮ್ಮೆ ಬಿದ್ದಾಗ ಬಿದ್ದಿರ್ಬೇಕಂತ ಕಡೆ ಹೋಗಿ ಅಲ್ಲಿ ತಿಳುವಳಿಕೆ ತಿಳುವಳಿಕೆ ಜೊತೆಗೆ ಭ್ರಾಂತಿ ಬಂದ್ಬಿಡುತ್ತ ಒಂದ್ರ ಜೊತೆ ಒಂದು ಫ್ರೀ ಅದು ಸುಖ ಬೇಕಲ್ಲ ದುಃಖ ಬರುತ್ತೆ ಅದಕ್ಕೋಸ್ಕರ ಮಾಡಬೇಕು ನಿಮ್ಗೆ ದುಃಖ ಬೇಡ ಅಂದ್ರೆ ಅಜ್ಞಾನ ಬೇಡ ಅಂದರೆ ನ್ಯಾಯ ಬಿಟ್ಬಿಡ್ಬೇಕು ಏನು ಉಳಿಕೊತ್ತಲ್ಲ ಈಗ ಕಡೆಗೆ ಮರದ ನಿಮ್ಮೆ ಥರ ಇರೋದು ಯಾರಿಗ್ ಬೇಕು ಇವತ್ತೇ ಚೆನ್ನಾಗಿದ್ದೀವಿ ನಾವು ಜಗಳ ಹೆ ಕಾಯ್ಕೊಂಡಾದ್ರೆ ಈ ಚೆನ್ನಾಗೇ ಇದ್ದೀವಿ ನಾವಿಲ್ಲಿ ಈ ಯಾವ ಬೇಡ ಎಂಥ ನೀಚನ ಮೂಲಕರಿದ್ದಾರೆ ಅದನ್ನೆಲ್ಲ ನಿರಾಕರಣ ಮಾಡಲಿಕ್ಕೆ ಒಂದು ವಿಶೇಷ ಎಷ್ಟು ಸ್ವಾರಸ್ಯ ಇದೆ ಪ್ರೇಮ ಚುಂಬಿತ ಅದಕ್ಕೆ ವೈಕುಂಠ ಕಂಠಲಗ್ನ ಸ್ಥಿರ ಶುಚಿವಲ ಸತ್ಕಾಂತಿತಾರುಣ್ಯ ಲೀಲಾ ಲಾರುಣ್ಯ ಪೂರ್ಣಕಾಂತ ಕುಜಬಲ ಸುಲಭ ಶ್ಲೇಷಸಮ್ಮೋದಾಂದ್ರ ಅದು ವಾಯಿಸ್ತು ಅಲ್ಲಿ ಅಂದ್ರೆ ಪಂಡಿತಾಚಾರ್ಯಾಗ ತಮ್ಮ ತಮ್ಮ ಪತ್ನಿಯರ ಜೊತೆಯಲ್ಲೇನೆ ಸುಲಭವಾದಂತಹ ಅಲ್ಲಿಂದ ಸೌಖ್ಯಗಳಲ್ಲಿ ವಿಹಾರ ಮಾಡ್ತಾ ಇದ್ದಾರೆ ನೇತೃತ್ವಲ್ಲಿ ಇಂಥ ಸೌಖ್ಯ ಕೊಡ್ತಾನು ಪರಮಾತ್ಮ ಅದು ಮೊದಲು ಅವನಿಗಿರ್ಬೇಕನ್ನು ಬಡಿಯನಿಗೆ ಅವನಿಗಿದ್ದರು ತಾನೆ ನಮಗೆ ಅದರ ಲೇಷ ಕೊಡ್ತಾನೆ ಮತ್ತೆ ಅದ ಪ್ರಭು ಇದ್ದಾನೆ ಅಂತ ಅದರಲ್ಲಿ ತೋರಿಸ್ತಾ ದೊಡ್ಡ ವಿಶೇಷಣ ಕರುಣಾಕರ ಅಂತ ಕರುಣಾಕರ ಇಡೀ ಚರಿತ್ರೆಯಲ್ಲಿ ನಿಂತಿರದೆ ಒಂದೊಂದಕ್ಕೊಂದು ಅಂತಿದೆ ಜ್ಞಾನ ರೂಪ ಅಂತಿದೆ ಇವೆಲ್ಲ ಬೇರೆ ಬೇರೆ ರೂಪಗಳಿದ್ರೆ ಈ ತಿಮ್ಮಪ್ಪನ ರೂಪ ಎಂತ ಶ್ರೀನಿವಾಸ ಇಲ್ಲಿ ಹೆಚ್ಚು ಪ್ರಕಟ ಮಾಡಿದ ಗುಣ ಏನು ಅಂತಂದ್ರೆ ಕಾರಣ ಕೇವಲ ಕರುಣ ಅಷ್ಟು ಕಾರಣ ಯಾರಿಗೂ ಬರಲಿಕ್ಕೆ ಸಾಧ್ಯವಿಲ್ಲ ಎದೆ ಒದ್ದವರ ಮೇಲೂ ಕೂಡ ಅಲ್ಲಿ ಅವರವರಿಗೆ ಶಿಕ್ಷೆ ಹಾಕಿದೇನೆ ಕರುಣಾತಿಶಯವನ್ನು ತೋರಿಸಿದ್ನಲ್ಲ ಯಾರ್ಯಾರು ಏನೇನು ಬೇಡ್ಕೊಂಡಿದ್ರು ಅವ್ರಿಗೆ ಅವರವರಂತೆ ಹೋಗಿ ಏನ್ ಕೇಳ್ಬಿಟ್ಟರು ಅದನ್ನ ಕೊಡ್ತಾ ಉದ್ಧಾರ ಮಾಡಿದ್ನಲ್ಲ ಅದಕ್ಕೆ ಆ ಕರುಣಾತಿಶಯ ಬಿಟ್ಟರೆ ಎಷ್ಟು ಅಪರಾಧ ಮಾಡಿದವರು ಮನಿಸಿ ಮಾಧವ ಬ್ರಾಹ್ಮಣನಾಗಿದ್ದೆ ಎಷ್ಟು ಅಪರಾಧ ಮಾಡಿದ್ದೆ ತಪ್ಪಿಸ್ಬಿಡ್ಲಿಲ್ಲ ಅವನಿ ಮನೆಯಲ್ಲಿ ಸಕ್ಕಾತ್ ಜಗದೊಡತಿ ಮಗಳಾಗಿ ಬರಬೇಕು ತಾನು ಹೋಗಿ ಅಲ್ಲಿ ಹಳೆಯನಾಗಿ ಏನ್ ಸುಮ್ಮನೆ ಹುಡುಗಾಟನಾದ್ರು ನಾವು ಇಲ್ಲೊಂದು ಮದುವೆ ಮುಂಜೆ ಮಾಡುವ ಒದ್ದಾಡೋ ಹೋಗಿರ್ತೇವೆ ಎಷ್ಟು ಮುಖದವರು ಸಾವಿರ ಮುಖದವ್ನು ಐದು ಮುಖದವನು ಆರು ಮುಖದವನು ನಾಲ್ಕು ಮುಖದವನು ಎಂಥೆಂಥವ್ರು ಮುಂದೆ ಹೋಗಿದ್ರು ಅವರು ಪರಿವಾರ ವರ್ಗ ಸಮೇತ ಅವರಿಗೆಲ್ಲ ಅನ್ನೋದಾದಿಗಳ ಕೊಟ್ಟು ಬೀಗುರು ಉಪಚಾರ ಅಂತ ಸುಮ್ಮನೆ ಅದನ್ನ ಏನಿರಲ್ಲ ಇವು ಇವು ಬಂದಲ್ಲಿ ನಮ್ಗೆ ಅದು ಕೊಡ್ಲಿಲ್ಲ ಇದು ಜಗಳ ತೆಗಿತಾರೆ ನಂತಾದ ಅವರಿಗೆಲ್ಲ ಬೀಗು ಮಾಡಿ ಸೈ ಅನಿಸ್ಕೊಂಡು ಆಕಾಶ ರಾಜ ಕಾನುಣ್ಯದಿಂದ ಪರಮಾತ್ಮನ ಆ ಕಾನುಣ್ಯಾತಿಶಯದಿಂದ ಇಟ್ಟೆಲ್ಲ ನಡುವೆ ಇಡೀ ಚರಿತ್ರ ನಿಂತಿರೋದೇ ಆ ಕರುಣೆ ಭಗವಂತನ ಆ ಕಾರುಣ್ಯ ನೋಡಬೇಕು ಕರುಣಾ ಸಂಧಿ ಅಂತಲೂ ಪ್ರತ್ಯೇಕ ಮಾಡಿಬಿಟ್ರು ಆ ಕಾರುಣ್ಯ ನಮ್ಮೇನು ಬರಬೇಕಲ್ಲ पटवाद अपराध में आसे वागिको या ना उद्धार आगे वे कार्य तोर्सो उधार आगे बिटे बेरे करुणा कंती स्वामी अद्दारीणे अब बिटर बेरे श्री मनमोह महारंदर नीरदा भक ಪ್ರೇಮ ಚುಂಬಿತ ಪತ್ನಿಕಾಧರ ಪಾಹಿ ಮಾಂ ಕರ್ಣಾಕರ ನಾಂ ಪಾಯಿ ಇಂಥ ಸ್ವಾಮಿ ನನ್ನನ್ನು ರಕ್ಷಣೆ ಮಾಡುವಂತ ಪ್ರತಿ ಪದ್ಯದಲ್ಲೂ ಕೂಡ ಈ ಪಲ್ಲವಿಯನ್ನು ಹೇಳ್ತಾ ಹೇಳ್ತಾ ಹೋದಾಗ ಈ ಅಭಿಪ್ರಾಯ ಬರ್ತಿರಬೇಕು ಅದೇನು ವಿಸ್ತಾರ ಮಾಡಿದ್ದಾನೆ ಅಂತರೀತಾರೆ ಮತ್ತೆ ಕೇಳ್ತಿರಬೇಕು ಮತ್ತೆ ಈ ಅಭಿಪ್ರಾಯಕ್ಕೆ ಬರಬೇಕು ಯಾರು ಯಾರಿಗೆ ತರ ನಡೆಸಿದ್ದ ಹಾಗಾದರೆ ಮರ್ಮ ಅರ್ಥ ಆಗುತ್ತೆ ನನಗೆ ಹಾಗೆಯೇ ನಮ್ಮ ಪರಮಗುರುಗಳು ಜಲಹಳಚಾರು ಈ ರೀತಿಯಲ್ಲಿ ಮುದ್ರೆ ಪಲ್ಲವಿಯನ್ನು ಹೀಗೆ ಮಾಡಿಕೊಟ್ಟಿದ್ದಾರೆ ಇವತ್ತಿನ ನಾಳೆಯಿಂದ ಪದ್ಯಗಳನ್ನು ನೋಡ್ತಾ ಹೋಗುವುದು one of these are not